ಸಹೃದಯ ಸಜ್ಜನ ಬಂಧುಗಳಿಗೆ ನಮಸ್ಕಾರ ಗಮಕ ಕಲಾ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾದ ಪೂಜ್ಯ ಗಂಗಮ್ಮ ಕೇಶವಮೂರ್ತಿಯವರು ಕನ್ನಡ ಸಾಹಿತ್ಯದ ವಿವಿಧ ಮಜಲುಗಳನ್ನು ಗಮಕ ಕಲೆಯ ಮುಖಾಂತರ ಸಹೃದಯರಿಗೆ ಪರಿಚಯ ಮಾಡಿಕೊಡ್ತಕ್ಕಂತಹ ಅದ್ಭುತ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಇದೀಗ ಪಂಪ ಭಾರತದ ಪರಿಚಯವನ್ನು ಮಾಡಿಕೊಡುವಂತಹ ಮಹತ್ ಕಾರ್ಯಕ್ಕೆ ಕೈಹಾಕಿದ್ದಾರೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ರತ್ನೋತ್ರಯರಲ್ಲಿ ಮೊದಲಿಗನಾದ ಕವಿ ಪಂಪನು ಕಾಲದ ದೃಷ್ಟಿಯಿಂದ ಮಾತ್ರವಲ್ಲ ಕವಿ ಪ್ರತಿಭೆಯ ದೃಷ್ಟಿಯಿಂದಲೂ ಕನ್ನಡದ ಆದಿಕವಿ ಪಸರಿಪ ಕನ್ನಡ ಕೊಡೆಯ ನರವನೆಯೇ ಸತ್ಕವಿ ಪಂಪನಾವಗಂ ಎಂಬ ನಾಗರಾಜ ಕವಿಯ ಮಾತು ಅತಿಶಯೋಕ್ತಿಯಲ್ಲ ಪಂಪನ ತಮ್ಮನಾದ ಜನವಲ್ಲಭನ ಗಂಗಾಧರಂ ಶಾಸನದಿಂದ ಪಂಪನ ಕುರಿತಾದ ಹಲವಾರು ಮಾಹಿತಿಗಳು ಲಭಿಸುತ್ತವೆ ಮಹಾಕವಿ ಪಂಪನ ಜನನ ಹತ್ತನೇ ಶತಮಾನ ಅಂದರೆ ಕ್ರಿಸ್ತಶಕ ಒಂಬೈನೂರ ಅಂತ ಹೇಳಲಾಗ್ತದೆ ಪಂಪನ ಹುಟ್ಟೂರಿನ ಬಗ್ಗೆ ಸರಿಯಾದ ಸ್ಪಷ್ಟ ಆಧಾರಗಳು ಕಾಣ್ತಾ ಇಲ್ಲ ಗದಗ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಹುಟ್ಟಿರಬಹುದು ಎಂದು ತರಕಿಸಲಾಗಿದೆ ಪಂಪನ ಪೂರ್ವಜರು ಆಂಧ್ರ ಪ್ರದೇಶದ ವೆಂಗಿ ಮಂಡಲದ ವೆಂಗಿ ಪಡುವಿಗೆ ಸೇರಿದವರು ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಣಬ್ಬೆ ಗುರು ಗುರು ದೇವೇಂದ್ರಮುನಿ ಬೆಳಗುವೆ ನಿಲ್ಲಿ ಲೌಕಿಕಮಂ ಅಲ್ಲಿ ಜನಾಗಮಮ್ ಎಂದ ಪಂಪನು ಆಗಮಿಕ ಕಾವ್ಯವಾದ ಆದಿಪುರಾಣ ಮತ್ತು ಲೌಕಿಕ ಕಾವ್ಯವಾದ ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದ್ದಾನೆ ಈ ಎರಡು ಕೃತಿಗಳು ಕನ್ನಡ ಕಾವ್ಯ ಜಗತ್ತಿನ ಅನರ್ಘ್ಯರತ್ನಗಳು ಆದಿಪುರಾಣಕ್ಕೆ ಸಂಸ್ಕೃತ ಪೂರ್ವಪುರಾಣ ಆಕಾರವಾಗಿದ್ದು ಮೊದಲ ತೀರ್ಥಂಕರನಾದ ಆದಿನಾಥನ ಜೀವನ ವೃತ್ತಾಂತ ಆತನ ಹಿಂದಿನ ಭವಗಳು ಆದಿನಾಥನ ಮಕ್ಕಳಾದ ಭರತ ಬಾಹುಬಲಿಯರ ಕಥೆಯನ್ನು ಒಳಗೊಂಡಿದೆ ಇದು ಕನ್ನಡದ ಮೊದಲ ಮಹಾಕಾವ್ಯವೂ ಹೌದು ಪಂಪನು ಜಿನವಲ್ಲಭನೆಂಬ ತಮ್ಮನ ಕುರಿತು ಹೇಳ್ತಾನೆ ದೇವೇಂದ್ರ ಮುನಿಗಳು ತಮ್ಮ ಗುರುಗಳು ಅಂತ ಹೇಳ್ತಾನೆ ಚಾಣುಕ್ಯ ಸಾಮಂತ ಎರಡನೇ ಹರಿಕೇಸರಿಯು ತನ್ನ ಆಶ್ರಯದಾತ ಎಂಬುದನ್ನು ತಿಳಿಸುತ್ತಾನೆ ತನ್ನ ಆಕಾರ ತನ್ನ ಗುಣ ಸ್ವಭಾವಗಳ ಕುರಿತು ತನ್ನ ಕಾವ್ಯದಲ್ಲಿ ಹೇಳಿಕೊಂಡಿದ್ದಾನೆ ಕನ್ನಡ ನಾಡು ನುಡಿ ಎಂದರೆ ಪಂಪನಿಗೆ ಎಲ್ಲಿಲ್ಲದ ಪ್ರೀತಿ ಕನ್ನಡದ ನೆಲ ಜಲ ಸಂಸ್ಕೃತಿಯನ್ನು ಮೈಮರೆತು ವರ್ಣಿಸುತ್ತಾನೆ ಅದು ಸಾಲದು ಎಂಬಂತೆ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಎಂದು ಹಂಬಲಿಸುತ್ತಾನೆ ಮಾತ್ರವಲ್ಲ ಆರಂಕುಶಮಿಟ್ಟಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳುವುದರಿಂದ ಬಹುಶಃ ಪಂಪತ ಬಾಲ್ಯದ ದಿನಗಳನ್ನು ಬನವಾಸಿಯಲ್ಲೇ ಕಳೆದಿರಬಹುದು ಎಂದು ತಿಳಿಯುತ್ತದೆ ಅಸಾಧಾರಣ ಪ್ರತಿಭಾಶಾಲಿಯಾದಂತಹ ಪಂಪ ಹಿಮಾಲಯ ಸದೃಶ ಭಾಷಾಪ್ರಭುತ್ವ ಪಡೆದವನಾಗಿದ್ದಾನೆ ಪಂಪಭಾರತ ಎಂದೇ ಪ್ರಸಿದ್ಧಿ ಪಡೆದ ವಿಕ್ರಮಾರ್ಜುನ ವಿಜಯ ಕೃತಿಯು ಹೆಸರೆ ಸೂಚಿಸುವಂತೆ ಅರ್ಜುನನ ಯಶೋಗಾಥೆ ಪಂಪನು ತನ್ನ ಆಶ್ರಯದಾತನಾದ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಆತನ ಕೀರ್ತಿಯನ್ನು ಸ್ಥಿರಗೊಳಿಸಿದ್ದಾನೆ ಕವಿಯು ಕಲಿಯೂ ಆದ ಪಂಪನಿಂದ ಮಾತ್ರ ಇಂತಹ ಕಾವ್ಯ ಪ್ರತಿಭೆ ಹೊರಹೊಮ್ಮಲು ಸಾಧ್ಯ ಎಂಬಂತೆ ವೀರರಸವನ್ನೇ ಪ್ರಧಾನವಾಗಿಸಿಕೊಂಡು ಮಹಾಭಾರತವನ್ನು ಶಾಶ್ವತವಾಗಿಸಿದ್ದಾನೆ ಔಚಿತ್ಯ ಸರಳತೆ ಪದಪ್ರಯೋಗ ವರ್ಣನೆ ಭಾವಾಭಿವ್ಯಕ್ತಿ ಹೀಗೆ ಹತ್ತು ಹಲವು ಕಾರಣಗಳಿಂದಾಗಿ ಪಂಪನು ಆದಿಕವಿಯಾಗಿ ಮಾತ್ರ ಉಳಿಯದೆ ಕನ್ನಡ ಕಾವ್ಯ ಲೋಕಕ್ಕೆ ಗುರುವಾಗಿ ಮಾರ್ಗದರ್ಶಕನಾಗಿಯೂ ಮನದಲ್ಲಿ ಉಳಿಯುತ್ತಾನೆ ಪಂಪ ಭಾರತದ ಮೊದಲನೆಯ ಆಶ್ವಾಸದ ಮೊದಲನೇ ಪದ್ಯದಲ್ಲಿ ಉದಾತ್ತ ನಾರಾಯಣ ಎನಿಸಿಕೊಂಡಿರುವ ದೇವನಾದ ಅರಿಕೇಸರಿಯು ನಮಗೆ ಸೌಖ್ಯ ರಾಶಿಯನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾನೆ ತನ್ನ ಪೋಷಕನಾದ ಹರಿಕೇಸರಿ ರಾಜನನ್ನು ನಾರಾಯಣನನ್ನು ಒಟ್ಟಿಗೆ ಸ್ತುತಿ ಮಾಡಿ ತನ್ನ ದೊರೆ ದೇವನಾದ ನಾರಾಯಣನಿಗಿಂತ ಉತ್ತಮನೆಂದು ಹೇಳಿದ್ದಾನೆ ಆ ಪದ್ಯವನ್ನು ಈಗ ಕೇಳಬಹುದು ಶ್ರೀಯನ್ ಆರಾತಿ ಸಾಧನ ಪಯೋ ನಿಧಿಯುಳ್ಪಡೆದು ಧರಿದ್ರ್ಯಂ ಜಿಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರನ್ ಒತ್ತಿಕೊಂಡು ಆತ್ಮೀಯ ಸುಪುಷ್ಟಪಟ್ಟಮಂ ಒಡಂಬಳೆ ತಾಳ್ತೀಯುಂ ಇಂತು ಉದಾತ್ತ ದೇವನ್ ಯಮಗೆ ಹೀಗೆ ಅರಿಕೇಸರಿ ಸೌಖ್ಯ ಕೋಟಿಯಂ ಅಂದರೆ ಅಮೃತಮಥನ ಕಾಲದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಪರಿಶ್ರಮವಿಲ್ಲದೆ ಪಡೆದ ಬಲಿಚಕ್ರವರ್ತಿಯಿಂದ ಭೂಮಿಯನ್ನು ಬೇಡಿ ಪಡೆದ ಪುಷ್ಪಪಟ್ಟ ಎಂಬ ಶಿರೋಭೂಷಣವನ್ನು ಪಡೆದ ನಾರಾಯಣನಂತಲ್ಲದೆ ಶತ್ರು ಸೈನ್ಯ ಎಂಬ ಸಮುದ್ರದ ಮಂಥನದಿಂದ ಜಯಲಕ್ಷ್ಮಿಯನ್ನು ಬೇಡದೇ ಶತ್ರುರಾಜರುಗಳನ್ನು ಮೆಟ್ಟಿ ಭೂಮಿಯನ್ನು ತನ್ನ ಯೋಗ್ಯತೆಗೆ ಅನುಗುಣವಾದ ಸುಪುಷ್ಟಪಟ್ಟ ಎಂಬ ಶಿರೋಭೂಷಣವನ್ನು ಪಡೆದು ಉದಾತ್ತ ನಾರಾಯಣ ಅಂತ ಎನಿಸಿಕೊಂಡಿರುವ ದೇವರ ದೇವನಾದ ಅರಿಕೇಸರಿ ನಮಗೆ ಸೌಖ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸ್ತಾನೆ ಶಿವನೊಡನೆ ಅರಿಕೇಸರಿಯನ್ನು ಹೋಲಿಸಿ ಸೌಖ್ಯ ರಾಶಿಯನ್ನು ಕೊಡಲಿ ಎಂದು ಮುಂದಿನ ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಸೂರ್ಯ ಕಾಮ ಸರಸ್ವತಿಯರಿಗೆ ಹರಿಕೇಸರಿಯನ್ನು ಸಮೀಕರಿಸಿದ್ದಾನೆ ಅರಿಕೇಸರಿಯ ಖಡ್ಗದಲ್ಲಿ ಕಾಳಿ ಇರಲಿ ಎಂದು ಬೇಡಿದ್ದಾನೆ ಹರಿಕೇಸರಿಯನ್ನು ಕುರಿತ ಈ ಕಾವ್ಯವನ್ನು ವಿನಾಯಕನು ಮೆಚ್ಚಿ ನಿರ್ವಿಘನವಾಗಿ ನಡೆಸಿಕೊಡಲಿ ಎಂದಿದ್ದಾನೆ ಬಗೆ ಹೊಸತಪ್ಪುದಾಗಿ ಮೃದು ಬಂಧದಳ್ ಎಂಬ ಪದ್ಯದಲ್ಲಿ ಕಾವ್ಯ ಎಂದರೆ ಇಂಥದ್ದು ಎಂಬುದಾಗಿ ವಿವರಿಸಿದ್ದಾನೆ ಕಾವ್ಯಬಂಧವು ಹೇಗಿರಬೇಕೆಂದು ಹೇಳುತ್ತಾ ಬಗೆ ಹೊಸತಪ್ಪುದು ಅಂದರೆ ಆಲೋಚಿಂತನೆ ಹೊಸದಾಗಿರಬೇಕು ಮಾತ್ರವಲ್ಲ ಮೃದು ಬಂಧದಳು ಹೊಂದುವುದು ಮೃದುವಾದ ಶಬ್ದಗಳ ಜೋಡಣೆಯಲ್ಲಿ ಸೇರುವುದು ದೇಸಿ ಶೈಲಿಯಲ್ಲು ಅಂದರೆ ಅಚ್ಚಗನ್ನಡ ಶೈಲಿಯಲ್ಲಿ ಪ್ರವೇಶಿಸಬೇಕು ಎಂಬುದಾಗಿ ವಿವರಗಳನ್ನು ಹೇಳುತ್ತಾ ತಾನು ತನ್ನ ಅರಿಕೇಸರಿಗೆ ಸಮರ್ಪಿಸಬೇಕಾದ ಕಾವ್ಯದ ವಿಚಾರ ಹೇಗಿರಬೇಕು ಎಂಬುದನ್ನು ಬಹಳ ವಿವರವಾಗಿ ಸ್ಪಷ್ಟವಾಗಿ ಹೇಳುತ್ತಾನೆ ಕವಿ ತನಗಿದ್ದ ಗುಣಾರ್ಣವ ಎಂಬ ಬಿರುದನ್ನು ತನ್ನ ಪೋಷಕನಿಗಿದ್ದ ಗುಣಾರ್ಣವ ವಿರುದನ್ನು ಹೇಳುತ್ತಾ ತಾನು ಕವಿತಾ ಗುಣಾರ್ಣ್ಣವ ಎಂಬುದನ್ನು ಸಮರ್ಥಿಸಿಕೊಳ್ಳುತ್ತಾನೆ ಹೆಸರಿಗೆ ಮಾತ್ರ ಕವಿ ಎನಿಸಿಕೊಂಡವರ ವಿಡಂಬನೆಯನ್ನು ಮಾಡುತ್ತಾನೆ ಬರೀ ಹೆಸರು ಹೊತ್ತವರು ಕವಿಗಳಲ್ಲ ನಾನು ಅಂಥವನಲ್ಲ ಎನ್ನುತ್ತ ವಿವರಣೆ ನೀಡುತ್ತಾನೆ ಮುಂದೆ ಸಮಸ್ತ ಭಾರತವನ್ನು ಕುರಿತಂತೆ ಪಂಪನ ಹೆಗ್ಗಳಿಕೆಯನ್ನು ಕಾಣುತ್ತೇವೆ ಶ್ರೀಯ ನರಾತಿ ಸಾಧನ ಪಯೋ ನಿಧಿಯುಳ್ ಪಡೆದು ಧರಿತ್ರಿಯಂ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರನೊತ್ತಿಕೊಂಡು aatme supushta patta manodambada kaajium intu darta narayana nadareva nemagi garike sari saukhya kotiyam shri yen ಆಧನ ಪಯೋ ನಿಧಿಯು ಪಡೆದ ಧರಿತ್ರಿಯಂ ಜಿ ಜಿಯಾ ವಿರೋಧಿ ವರೋಧಿ ನರೇಂದ್ರರೊತ್ತೊ ಆತ್ಮೀಯ ಸುಪುಷ್ಪವೃಷ್ಟಿಯ ನೊಡಂಬಡೆತ ಇಂದು ಉದಾತ್ತ ನಾರಾಯಣನಾದೇವ ಯಮಗೆ ಈಗೆ ಅರಿಕೇತರಿ ಸೌಖ್ಯಕೋಟಿಯಂ ಕತೆ ಪ್ರಾದ ಕತೆಯ ಮೈಗಿಡಲಿಯದೆ, ಮುಂ ಸಮಸ್ತ ಭಾರತ ಮನ್ ಅಪೂರ್ವ ಆಗೇ ಸಲಪೆಳೆದ ಕವೀಶ್ವರಿಲ್ಲ ವರ್ಣಕಂ ಕಥೆಯೊಡಂಬಡಂಬಳೆಯ ಪೆಳುಡೆ ಪಂಪನೇ ಪೆಳಗು ಎಂದು ಪಂಡಿತರೇ ತಗುಳ್ದು ಬಿಚ್ಚಳಿಸೆ ಬೇಳರೊಡರ್ಚಿದೆ ಈ ಪ್ರಬಂಧಮಂ ಎನ್ನುವಲ್ಲಿ ಕವಿಯ ಆತ್ಮವಿಶ್ವಾಸ ಕಾಣುತ್ತದೆ ವಿಸ್ತಾರವಾದ ಭಾರತದ ಕಥೆ ಯಾವ ಅಂಶವೂ ಬಿಟ್ಟು ಹೋಗದಂತೆ ಸಂಕ್ಷೇಪಿಸಿ ಮಹಾಕಾವ್ಯದ ಅಂಗಗಳದ ಅಷ್ಟಾದಶ ವರ್ಣನೆಗಳನ್ನೆಲ್ಲ ಒಂದುಗೂಡಿಸಿ ಕಾವ್ಯರಚನೆ ಮಾಡುವುದಿದ್ದರೆ ಅದು ಪಂಪನೇ ಮಾಡಬೇಕಷ್ಟೇ ಎಂಬುದಾಗಿ ಪಂಡಿತರ ಪ್ರೋತ್ಸಾಹದ ನುಡಿ ಕಾರಣ ತಾನು ಸಮಸ್ತ ಪ ಭಾರತವನ್ನು ಬರೆದೆ ಎನ್ನುತ್ತಾನೆ ಪೇಳರುಡರ್ಚಿದೆ ನಾನು ವಿಸ್ತಾರವಾಗಿ ಹೇಳುವುದಕ್ಕೆ ತೊಡಗಿದ್ದೆ ಪಂಡಿತರ ಪ್ರೋತ್ಸಾಹದ ಮಾತಿನಿಂದ ಅಂತ ಹೇಳ್ತಾನೆ ಸಂಪೂರ್ಣವಾದ ಭಾರತ ಕಥೆ ಎಂದು ಇದರ ಅರ್ಥ ಆದರೂ ಕೆಲವರು ಯುದ್ಧಾಂಶರು ತಮ್ಮ ಸಮಕಾಲೀನ ಐತಿಹಾಸಿಕ ಸಂಗತಿಗಳನ್ನು ಪ್ರಾಚೀನ ಕಥೆಯೊಳಕ್ಕೆ ಸಮಾವೇಶಗೊಳಿಸಿರುವುದರಿಂದ ಇದನ್ನು ಸಮಸ್ತ ಭಾರತ ಅಂತ ಕರೆದಿದ್ದಾನೆ ಎಂಬುದಾಗಿ ಅಭಿಪ್ರಾಯಪಡುತ್ತಾನೆ ಅಂದರೆ ತಾನದನ್ನು ಹೆಚ್ಚು ವಿವರಿಸಿ ಹೇಳುತ್ತ ನೋಡಿ ಕಥೆ ಪಿರಿದಾಗಿದ್ದರೂ ಕೂಡ ಮೈಗಿಡಲಿಯದೆ ಹೇಳೋದಿದ್ದರೆ ಪಂಪನ ಹೇಳ್ತಾನೆ ಇದುವರೆಗೆ ಯಾರೂ ಹೇಳಿಲ್ಲ ಹಿಂದಿಲ್ಲ ಮುಂದಿಲ್ಲ ಅಪೂರ್ವವಾಗಿ ಬೇಳ್ತಾ ಕವೀಶ್ವರಿಲ್ಲ ಅದಕ್ಕೆ ಪಂಪನ ತನ್ನ ಹೆಗ್ಗಳಿಕೆಯನ್ನು ತಾನೇ ಹೇಳಿಕೊಂಡು ತನ್ನ ಹೆಚ್ಚುಗಾರಿಕೆಯನ್ನು ತಾನು ಹೊಗಳಿದ್ದಾನೆ ಅಂತ ಭಾವಿಸಿದರೆ ಅದು ತಪ್ಪಲ್ಲ ಹೊಗಳಿಕೆ ಸರಿ ತನ್ನ ಹೆಚ್ಚುಗಾರಿಕೆಯನ್ನು ಹೇಳಿಕೊಂಡಿರುವುದು ಸರಿ ಆದರೆ ಅದು ಬರೀ ಹೆಚ್ಚುಗಾರಿಕೆ ಒಣ ಪ್ರತಿಷ್ಠೆ ಅಲ್ಲ ವಾಸ್ತವವಾಗಿ ಪಂಪನ ಕೃತಿ ಅಂಥದ್ದೇ ಅದು ಸಮಸ್ತ ಭಾರತವೇ ಇತಿಹಾಸವನ್ನು ಸಮಕಾಲೀನ ಸಂಗತಿಯನ್ನು ಪುರಾಣದ ಕಥೆಯನ್ನು ಎಲ್ಲವನ್ನೂ ಜೊತೆ ಜೊತೆಯಾಗಿ ಅತ್ಯಪೂರ್ವವಾಗಿ ಒಳಗೊಂಡು ಕಾವ್ಯರಚನೆ ಮಾಡಿದಂತಾ ಕೀರ್ತಿ ಪಂಪನದ್ದು ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು ಇದನ್ನು ಅಹಂಕಾರ ಅಂತ ಯಾರಾದರೂ ಹೇಳಿದರೆ ಅದಲ್ಲ ಎಂಬುದನ್ನು ಸ್ವಾಹಂಕಾರ ಖಂಡನೆಯ ಮುಖಾಂತರ ಮುಂದಿನ ಪದ್ಯದಲ್ಲಿ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ಎಂಬಲ್ಲಿ ಅವನು ಬಹಳ ವಿನೀತನಾಗಿ ಹೇಳಿಕೊಂಡದ್ದನ್ನು ನಾವು ನೋಡಬಹುದು ಕತೆ ಪಿರಿದೊಡ ಕತೆ ಎಮ್ಮಗಿಡಲೀಯರೇ ಸಮಸ್ತ ಭಾರತಮಂ ಅಪೂರ್ವೇ sale pelda kavishwarare illa varṇakam katayul oḍambadam paḍaye pelvuḍe pampane pērgum endu paṇḍitarē tabuldu bicchaḷide pēle roḍa ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸುವೆನ್ ಕವಿ ವ್ಯಾಸನೆನ್ ಎಂಬ ಗರ್ವಂ ಎನಗಿಲ್ಲ ಗುಣರ್ಣವನ ಒಳಪು ಮನ್ ಮನೋವಾಸಮನ್ ಎಯ್ಯೆ ಪೇಳ್ತಪೆನಲ್ಲದೆ ಗರ್ವಮೇ ದೋಷಂ ಅಳುತ್ತಿಗಂ ದೋಷಂ ಕಾಣೆನ್ ಎನ್ನ ಅರಿವ ಮಾಳ್ಕೆಯ ಪೇಳ್ವೆನ್ ಇದಾವ ದೋಷಮೋ ಕವಿ ತನ್ನ ಸ್ವಾಹಂಕಾರ ಖಂಡನ ಈ ಪದ್ಯಲ್ಲಿ ಮಾಡಿಕೊಂಡಿದ್ದಾನೆ ವ್ಯಾಸಮುನೀಂದ್ರ ರುಂದ್ರವಚನಾಮೃತ ವಾರ್ಧಿಯನೀಸುವೆನ್ ಇದು ನಿಜವಾದ ಮಾತಾದರೂ ಗರ್ವದ ಮಾತಲ್ಲ ನಾನೇ ವ್ಯಾಸರ ಅಮೃತ ಸಾಗರವನ್ನು ಈಜುತ್ತೇನೆ ಈಜಿ ಜಯಿಸುತ್ತೇನೆ ಅಂತ ಹೇಳ್ತಕ್ಕಂತಹ ಗರ್ವ ನನಗಿಲ್ಲ ಅಲ್ಲಿ ಎನ್ ಅನ್ನುವಂಥ ವಿಶಿಷ್ಟವಾದ ಪ್ರಯೋಗವನ್ನು ಕಾಣಬಹುದು ನಾವು ಕವಿವ್ಯಾಸನೆನ್ ಕವಿವ್ಯಾಸನೇ ಆಗಿದ್ದೇನೆ ಹ್ಞೂ ಹ್ಞೂ ಇಲ್ಲ ನಾನು ಕವಿವ್ಯಾಸನಲ್ಲ ಅಷ್ಟು ದೊಡ್ಡವನು ನಾನಲ್ಲ ಎನ್ನುವ ಮಾತನ್ನು ನಾವಿಲ್ಲಿ ಕಾಣಬಹುದು ಆದರೆ ನಾನು ವ್ಯಾಸಮುನಿಯಿಂದ ವೃಂದರ ವಚನಾಮೃತ ವಾರ್ಧಿಯನ್ನು ಈಸುವೆನೆಂಬ ಆತ್ಮವಿಶ್ವಾಸದ ನುಡಿ ಇಲ್ಲಿ ಕಾಣ್ತಾ ಇದೆ ಗುಣಾರಣ್ಣವನ ಒಳುಪು ಅಂದರೆ ಅರಿಕೆ ಹೆಸರಿಯ ಒಳ್ಳೆತನ ಅವನ ಸಜ್ಜನಿಕೆ ನನ್ನ ಮನಸ್ಸಿನಲ್ಲಿ ಬಂದು ಆ ಕಾರಣದಿಂದಾಗಿ ನಾನು ಈ ಕಾವ್ಯವನ್ನು ಹೇಳ್ತಾ ಇದ್ದೇನೆ ಅಲ್ಲದೆ ಗರ್ವಪಟ್ಟು ಹೇಳ್ತಾ ಇಲ್ಲ ನನಗೆ ಅದರ ಅರಿವಿದೆ ಗರ್ವ ಅದು ವ್ಯಕ್ತಿತ್ವ ಸಿದ್ಧಿಗೆ ಅನುಕೂಲವಲ್ಲ ಅದು ಅಹಂಕಾರ ಎನ್ನುವಂತಹ ವಾಸ್ತವ ನನಗೆ ಗೊತ್ತಿದೆ ಗುಣಾರಣ್ಣವನ ಒಳುಪು ಅದನ್ನು ನಾನು ವಿವರಿಸಿದ್ದೇನೆ ಅದರಲ್ಲಿ ದೋಷ ಉಂಟೆ ಯಾಕೆಂದರೆ ನನಗೆ ಆತನದಿ ವಿಶೇಷವಾದ ಪ್ರೀತಿ ಇದೆ ಪ್ರೀತಿಯೂ ದೋಷವಾಗ್ತದೆಯೇ ಅನ್ನುವ ಪ್ರಶ್ನೆಯನ್ನು ಕೇಳುತ್ತಾನೆ ಅಂದರೆ ಇದರಲ್ಲಿ ಯಾವ ದೋಷವೂ ಇಲ್ಲ ಎನ್ನುವುದನ್ನು ತಿಳುಕೊಂಡು ಅದನ್ನು ಸಮರ್ಥಿಸಿಕೊಡ್ತಾ ಇದ್ದಾನೆ ಆದರೆ ಕವಿವ್ಯಾಸನೆನ್ ಎಂಬ ಗರ್ವಂ ಏನಗಿಲ್ಲ ಎನ್ನುವಂಥ ಮಾತು ಗಮನಾರ್ಹ ಮೇಲಿನ ಅರ್ಥ ಅದು ಈಗ ಸಹಜವಾದ ತಾತ್ಪರ್ಯ ಆದರೆ ಪಂಪನಿಗಿಂತ ಹಿಂದೆ ಒಬ್ಬ ಕವಿ ಇತ್ತ ಅವನು ಭಾರತವನ್ನು ಬರೆದು ತನ್ನನ್ನು ಕವಿವ್ಯಾಸ ಎಂದೇ ಕರೆದುಕೊಂಡಿದ್ದ ಆ ಬಗೆಯ ಗರ್ವ ನನಗಿಲ್ಲ ಎಂದು ಪಂಪ ಹೇಳಿದ್ದಾನೆ ಎಂಬಂತೆ ನರಸಿಂಹಾಚಾರ್ಯರು ಅಭಿಪ್ರಾಯಪಟ್ಟಿದ್ದಾರೆ ಮಹಾಭಾರತ ಕಥೆಗೆ ಸಂಬಂಧಪಟ್ಟ ಅನೇಕ ಪದ್ಯಗಳು ಪಂಪ ಭಾರತದಲ್ಲಿ ಇಲ್ಲದಿರುವವು ನಾಗವರ್ಮನ ಕಾವ್ಯಾವಲೋಕನದಲ್ಲಿ ಉದಾಹೃತವಾಗಿರುವುದು ಈ ಅಭಿಪ್ರಾಯಕ್ಕೆ ಪೋಷಕವೆಂದು ಹೇಳಬಹುದು ಅರಿಕೇಸರಿಯನ್ನು ಅರ್ಜುನೊಡನೆ ಹೋಲಿಸಿ ಸಮೀಕರಿಸಿ ಅವನು ಪ್ರಶಸ್ತಿಯನ್ನು ವರ್ಣಿಸಬೇಕು ಎಂಬ ಟನಾಮೃತವಾ ಕವಿ ವ್ಯಾಸಲಿಂ ಎಂಬ ಗೌರವ ಗುಣಾಲ್ ನವನೊಳ್ಪೊ ಮನ್ ऐदेペلدペン अदल्लदे गुरुमे दोषम अरितिगम दोषमे काणिन यन अरिवमालकेय पेल्मेन इजाव दोष हो ಮಹಾಭಾರತದಲ್ಲಿ ಶಂತನು ಮಹಾರಾಜ ಅತ್ಯಂತ ಪ್ರಸಿದ್ಧನಾದಂತಹ ದೊರೆ ಭರತವಂಶದ ಅಪೂರ್ವವಾಗಿರತಕ್ಕಂತಹ ದೊರೆಗಳ ಪೈಕಿ ಈತನ ಸೀಮ ಎಲ್ಲ ರಾಜರಗಳಿಗೆ ಮೃಗಯಾ ಮ್ಯಾಜಾ ಎನ್ನುವುದೊಂದು ಹವ್ಯಾಸ ಬೇಟೆಗೆ ಹೋಗುವಂತಹದ್ದು ಅವರ ಸಹಜ ಹವ್ಯಾಸ ಅದಕ್ಕೆ ಶಂತನವೂ ಹೊರತಾಗಿಲ್ಲ ಒಂದಾನೊಂದು ಸಮಯದಲ್ಲಿ ಶಂತನವು ಮೃಗಯಾ ವ್ಯಾಜದಿಂದ ಸಂಚರಿಸುತ್ತಿರುವಾಗ ಯೋಜನಗಂಧಿ ಎಂಬ ಸ್ತ್ರೀಯ ವಾಸನೆ ಬಡಿದು ಮನಸೋತು ಆಕೆಯನ್ನು ಕಂಡು ಪ್ರೇಮಾತಿಶಯದಿಂದ ಆಕೆಯನ್ನು ದಿಬ್ ಹಿಡಿಯುವಂತೆ ಹಿಡಿಯುತ್ತಾನೆ ಬಾ ನಾವು ಹೋಗುವ ಈ ಪದ್ಯದಲ್ಲಿ ನಾವು ಗಮನಿಸಬಹುದು ಮೃಗಯಾ ವ್ಯಾಜದಿನ್ ವರ್ಮೆ ಶಂತನು ತೊಳಲ್ತರ್ಪಂ ಪಳಂಚಲ್ಕೆ ತನ್ಮೃಗ ಶಾಪಾಕ್ಷಿಯ ಕಂಪು ತಟ್ಟಿ ಮಧುಪಂಬೋಲ್ ಸೋಲ್ತು ಕಂಡು ಒಲ್ದು ನಲ್ಮೆಗೆ ದಿಭ್ಯಂ ಪಿಡಿವಂತೆ ವೋಲ್ಪಿಡಿದು ನೀಂಬಾ ಪೋಪಂ ಎಂದಂಗೆ ಮೆಲ್ಲಗೆ ತತ್ಕನ್ಯಕ್ಕೆ ನಾಣಚಿ ಬೇಡುವಡೆ ಎಮ್ಮಯ್ಯನಂಬೇಡಿರೇ ಎನ್ನುತ್ತಾರೆ ಅಂದರೆ ಇಲ್ಲಿ ಎಷ್ಟು ಸಹಜವಾಗಿದೆ ಬೇಟೆಗೆ ಹೋಗಿದ್ದಾನೆ ಶಂತನು ಅಲ್ಲಿ ಯೋಜನಗಂಥಿ ಎನ್ನುವಂತಹ ಸ್ತ್ರೀಯನ್ನು ಕಂಡಿದ್ದಾನೆ ಕಾಣುವುದಕ್ಕೂ ಮೊದಲೇ ಅವಳ ಮೈಯ ಸುವಾಸನೆ ಅವನನ್ನು ಸೆರೆದಿದೆ ಅದನ್ನು ಕವಿ ಎಷ್ಟು ಚೆಂದ ಕೇಳ್ತಾನೆ ಮೃಗಯ ವ್ಯಾಜ ಎನ್ನುವುದು ಅದು ಹವ್ಯಾಸ ಶಂತನು ತಿರುಗಾಡ್ತಾ ಬಂದಿದ್ದಾನೆ ಹಾಗೆ ತಿರುಗಾಡ್ತಾ ಬಂದಿದ್ದಾಗ ಅವನ ಮನಸ್ಸನ್ನು ಕದ್ದದ್ದು ಅವನ ಮೂಗಿಗೆ ಬಡಿದ ಸುವಾಸನೆ ಅದು ಎಂಥದ್ದು ಕವಿ ಹೇಳುತ್ತಾನೆ ಮೃಗಶಾಬಾಕ್ಷಿಯ ಕಂಪು ತಟ್ಟಿ ಜಿಂಕೆಯ ಮರಿಯ ಕಂಪು ಅಂತಾನೆ ಹಾಗಾಗಿ ಕಂಪು ತಟ್ಟಿದಾಗ ದುಂಬಿ ಸಹಜವಾಗಿ ಆ ಕಡೆಗೆ ಆಕರ್ಷಣೆಗೊಳ್ತದೆ ಅದೇ ರೀತಿ ದುಂಬಿಯ ಹಾಗೆ ಇವನು ಮನಸೋತು ಅವಳನ್ನು ಕಂಡು ಅವಳಿಂದ ಆಕರ್ಷಿತನಾಗಿ ಹೋಗಿ ಕೈ ಹಿಡಿದು ಕೇಳುತ್ತಾನಂತೆ ನೀಂಬ ಹೇಗಿದೆ ನೋಡಿ ಇಚ್ಛೆ ಪಟ್ಟಿದ್ದಾನೆ ರಾಜ ಹೋಗಿದ್ದಾನೆ ಪಕ್ಕಕ್ಕೆ ಯಾರು ಅಂತೂ ಗೊತ್ತಿಲ್ಲ ಕೈ ಹಿಡಿದ ನೀ ಬಾಪೋಪಂತ ಅದಕ್ಕೆ ಎಂಥ ಕ್ರಮ ಇದು ಅಕ್ರಮವನ್ನೇ ಕ್ರಮ ಮಾಡಲಿಕ್ಕೆ ಹೋಗಿದ್ದಾನೆ ಆದರೆ ಇಲ್ಲಿ ಗಮನಿಸಬೇಕಂತಹ ಸಂಗತಿ ಅವಳು ಏನು ಹೇಳುತ್ತಾಳೆ ಅವಳಿಗೆ ನಿಜವಾಗಿ ಇವನು ಕರೆದದ್ದು ಇಷ್ಟ ಆಗಿದೆ ಆದರೂ ಕೂಡ ನಿಯಮವನ್ನು ಮೀರುವ ಹಾಗಿಲ್ಲ ಇದು ನಮ್ಮೆಲ್ಲರಿಗೂ ಹಿಂದಿನ ತಿರುಗಳೊಂದು ಪಾಠ ಯಾಕೆ ಅಂತ ಹೇಳಿದ್ರೆ ಬೇಡುಬಡೆ ನೀವೆಂಬಯ್ಯ ನಂಬೇಡಿ ನಲ್ಮೆಗೆ ದಿಭ್ಯಂ ದಿವ್ಯಂಪಿಡಿಯುವಂತೆ ಎನ್ನುವ ವಿಶಿಷ್ಟ ಪ್ರಯೋಗದ ಮುಖಾಂತರ ಕವಿ ಇಲ್ಲಿ ಪ್ರೇಮದ ನಿವೇದನೆಗೆ ಒಂದು ಹೊಸ ಕ್ಷಿತಿಜವನ್ನೇ ತೆರೆದಿಟ್ಟಿದ್ದಾನೆ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅನ್ನುವ ಮಾತು ಇದು ಸತ್ಯ ಅನ್ನುವುದನ್ನು ಸಾಬೀತುಪಡಿಸುವುದಕ್ಕೆ ದಿವ್ಯ ಇದು ಪ್ರಮಾಣ ಎಂಥ ಪ್ರಮಾಣ ಹಿಂದಿನ ಕಾಲದಲ್ಲಿತ್ತಂತೆ ಸತ್ಯದ ಪ್ರಮಾಣ ಅಂತ ಹೇಳಿದ್ರೆ ಹಾವಿನ ಹೇಳಿಗೆಯೊಳಗೆ ಕೈ ಹಾಕಬೇಕು ತನ್ನ ಮಾತನ್ನು ಸಾಬೀತುಪಡಿಸುವುದಕ್ಕೆ ಬಿಸಿ ಬಿಸಿ ಬಿಸಿಯಾದಂತಹ ಕಾದ ಕೆಂಡವನ್ನು ಕೈಯಲ್ಲಿ ಹಿಡಿಬೇಕು ಆಗ ಕೈ ಸುಡದಿದ್ದರೆ ಹಾವಿನ ಹೇಳಿಗೊಳಗಿನ ಹಾವು ಕಚ್ಚದಿದ್ರೆ ಮಾತು ಸತ್ಯ ಅವನು ಪ್ರೀತಿ ಮಾಡ್ತಾ ಇದ್ದಾನೆ ನಂಬಬಹುದು ಅಂತ ಹೇಳ್ತಾರೆ ಈ ಬಗೆಯ ಒಂದು ದಿವ್ಯ ಪ್ರಮಾಣವನ್ನು ಇಲ್ಲಿ ಕವಿ ಹೇಳ್ತಾನೆ ಅಂತಂದರೆ ಅದು ಪಂಪನ ಹೆಚ್ಚುಗಾರಿಕೆ ಹೋಗಿ ಅವನು ಕೈ ಹಿಡಿದಿದ್ದಾನೆ ಹಿಡಿದ ಕೈ ವಿಷದ ಹಾವಿನ ಹೇಳಿಗೆ ಕೈ ಹಾಕಿದ ಹಾಗೆ ಕಾದ ಕೆಂಡವನ್ನು ಹಿಡಿದ ಹಾಗೆ ಆದರೂ ಸುಟ್ಟಿಲ್ಲ ಬಹುಶಃ ಹುಡುಗಿ ರಂಪ ಮಾಡಬಹುದಾಗಿತ್ತು ಮಾಡಿಲ್ಲ ಪ್ರೀತಿಯಿಂದ ಲಜ್ಜೆಯಿಂದ ಅವಳು ಒಳ್ಳೆ ಕ್ರಮ ಪ್ರಕಾರವಾಗಿ ಬೇಡುಗಡೆ ನೀವೆಂಬ ಅಂತ ಹೇಳಿದ್ದಾರೆ ಇದು ನಮಗೆಲ್ಲ ಒಂದು ಮಾದರಿ ಇಲ್ಲಿ ಗಮನಿಸಿದರೆ ಪ್ರೇಮಕ್ಕೆ ಸಾಕ್ಷಿಯಾಗಿ ಅದಕ್ಕೆ ಪ್ರಮಾಣವಾಗಿ ನಿನ್ನ ಕೈ ಎಂಬ ದಿವ್ಯವನ್ನು ಹಿಡಿಯುತ್ತೇನೆ ಎಂಬುದು ಶಂತನುವಿನ ಮಾತು ವೇಗವಾದ ಗತಿ ಪಾತ್ತಗಳ ಮನೋಧರ್ಮ ಪ್ರೇಮೋನ್ಮಾದ ಲಜ್ಜೆ ಒಲವು ತಂದೆಯಲ್ಲಿ ವಿಧೇಯತೆ ಈ ಮುಂತಾದ ವಿಶಿಷ್ಟ ಗುಣಗಳಿಂದ ಈ ಪದ್ಯ ಅತಿ ರಮಣೀಯವಾಗಿದೆ ಎಷ್ಟು ಕೇಳಿದರೂ ಇನ್ನಷ್ಟು ಕೇಳೋಣ ಅನ್ನಿಸ್ತದೆ ಇದರ ಸೊಗಸು इल्ला मुगे मृगया व्याजद वर्मे शुणल तर्पं पड़चल के मृगशाबाक्ष ती मधुपोसो ಕಂಡು ಒಲ್ದು ನಲ್ಮೆಗೆ ದಿವ್ಯಂ ಬಿಡಿವಂತೆ ಬಾಲ್ಪಿಡಿದು ನೀಪಂ ಎಂದಂಗೆ ನೀ ತತ್ಕ ಂಬರೆ ಶಂತನು ಪೊಳಲ್ಗೆ ಬಂದು ಅವರ ಅಯ್ಯನಪ್ಪ ಕೂಸಂ ಬೇಡೆ ಪೆರ್ಗಡೆಗಳ ನಟ್ಟಿದೊಡೆ ಗಾಂಗೆಯಂ ದೊರೆಯ ಪಿರಿಯ ಮಗನೂ ಕ್ರಮಕ್ರಮಾರ್ಹನೂ ಗೆದ್ದಂತೆ ಎನ್ನ ಮಗಳಂ ಕೂಡೆವು ಎಮ್ಮ ಮಗಳಿಗೆ ಪುಟ್ಟಿದಾತಂ ರಾಜ್ಯಕ್ಕೆ ಒಡೆಯನು ಪಿರಿಯ ಮಗನು ಕ್ರಮಕ್ಕೆ ಅರ್ಹನೂ ಅಪ್ಪೊಡೆ ಕುಡುವೆಮ್ ಎನೆ ತದ್ವೃತ್ತಾಂತಮ್ ಮಂತ್ರಿಗಳಿಂ ಶಂತನು ಕೇಳದು ಇಲ್ಲಿ ನಾವು ಗಮನಿಸಬಹುದು ಬಾರಿ ಚಂದದ ಉತ್ತರ ಕೊಡ್ತಾನೆ ದಾಶರಾಜ ಪಟ್ಟಕ್ಕೆ ಅರ್ಹನಾದ ಹಿರಿಯ ಮಗನಿರುವಾಗ ತನ್ನ ಮಗಳನ್ನು ಕೊಡೆನೆಂದು ತನ್ನ ಮಗಳಲ್ಲಿ ಹುಟ್ಟಿದ ಮಗನನ್ನು ಹಿರಿಯ ಮಗನಂತೆ ಭಾವಿಸಿ ಅವನಿಗೆ ಸಾಮ್ರಾಜ್ಯವನ್ನು ಕೊಡುವುದಾದರೆ ಮಾತ್ರ ತನ್ನ ಮಗಳನ್ನು ಕೊಡುವೆನೆಂದು ದಾಸರಾಜ ಹೇಳ್ತಾನೆ ಎಂಥ ಅದ್ಭುತವಾದಂಥ ಮಾತು ನೋಡಿ ಎಂಥ ಒಂದು ಶರ್ತ ಹಾಕಿದ್ದಾನೆ ಈ ಶರ್ತದ ಸಂಗತಿಯನ್ನು ಮಂತ್ರಿಗಳು ದೊರೆಗೆ ನಿವೇದಿಸುತ್ತಾರೆ ದಾಶರಾಜನ ಶರ್ತವನ್ನು ಕೇಳಿದೊಡನೆಯೇ ಶಂತನು ಮಹಾರಾಜನ ಮೈ ಸಣ್ಣಗೆ ನಡುಗಲಾರಂಭಿಸಿತು ಒಳಗಿಂದೊಳಗೆ ಆತ ಚಿಂತೆಗೀಡಾದಂತಹ ಕಂಡಿತು ಯಾಕೆ ಅಂತ ಹೇಳಿದ್ರೆ ತೆನಾಲಿರಾಮನ ಬೆಕ್ಕಿನ ಹಾಗೆ ಅವನಿಗೆ ಈಗಾಗಲೇ ಆಗಿರುವಂತಹ ಅನುಭವ ಏನಿದೆ ಗಂಗೆಯನ್ನು ಮದುವೆಯಾಗಿದ್ದಾನೆ ಷರತ್ತಿನ ಮದುವೆ ಅದು ಪರಿಣಾಮವಾಗಿ ಅಸಹಾಯಕನಾಗಿ ಈ ತನಗೆ ಹುಟ್ಟಿದ ಏಳು ಮಕ್ಕಳನ್ನು ಕಳೆದುಕೊಂಡಿದ್ದಾನೆ ಒಬ್ಬನೇ ಒಬ್ಬ ಮಗ ಉಳ್ಕೊಂಡಿದ್ದಾನೆ ಆದರೆ ಮಡದಿ ಪರಿತ್ಯಕ್ತಳಾಗಿದ್ದಾಳೆ ಹೀಗಿರಬೇಕಾದರೆ ಇಂತಹ ಕಹಿ ಅನುಭವ ಇನ್ನೂ ಹಸಿ ಇರಬೇಕಾದರೆ ಮತ್ತೊಂದು ಷರತ್ತು ಮತ್ತೊಂದು ವಿವಾಹ ಇದನ್ನು ಊಹಿಸ್ಲಿಕ್ಕೂ ಸಾಧ್ಯವಾಗುವುದಿಲ್ಲ ಶಂತನವಿಗೆ ಪಂಪನ ಬಾಯಲ್ಲಿ ಭೀಷ್ಮನ ವರ್ಣನೆಯನ್ನು ನಾವು ನೋಡಬಹುದು ಲೋಲನಯನಂ ಪ್ರೋದ್ಯತ್ ಪ್ರೋದ್ಯದೃಷಸ್ಕಂಧನು ಉನ್ಮೀಲ ಪಂಕಜವಕ್ನ್ ಆಯತ ಸಮಗ್ರಉರಸ್ಥಳಂ ದೀರ್ಘಬಾಹಾಲಂ ಭುಜವೀರ್ಯವಿಕ್ರಮಯುತ ಗಂಗಾತ್ಮಜನ್ಮ್ ಜಯಶ್ರೀಲೋಲಂ ಜಮದಗ್ನಿರಾಮ ಮುನಿಯುಳ್ ಧನುರ್ವಿದ್ಯೆಯಂ ಕಲ್ತವಂ ಇಂತಹ ಭೀಷ್ಮನ ನೆನಪಾಗದಿದ್ದೀತೆ ಅವನ ನೆನಪಾಗಿ ಮನಸ್ಸು ಆರ್ದ್ರವಾಗದಿದ್ದೀತೆ ಸುಲಭದಲ್ಲಿ ಹೇಳೋದಾದರೆ ಸಾಲ ವೃಕ್ಷದಂತೆ ಭೀಷ್ಮ ಅವನ ಕಣ್ಣುಗಳು ಅಗಲವಾಗಿ ಚುರುಕಾಗಿದ್ದುವಂತೆ ಎತ್ತರವಾದ ಗೂಳಿಯ ಭುಜವನ್ನು ಹೋಲತಕ್ಕಂತಹ ಭುಜಬಲ ಪರಾಕ್ರಮಿಯಂತೆ ಅರಳುತ್ತಿರುವ ಕಮಲದಂತೆ ಮುಖವುಳ್ಳವನಂತೆ ವಿಸ್ತಾರವಾದ ಹರವಾದ ತುಂಬಿದ ಎದೆಯ ಪ್ರದೇಶವುಳ್ಳವನಂತೆ ಉದ್ದವಾದ ತೋಳುಗಳಿಗೆ ಆಶ್ರಯನಾದವನು ಅಂದರೆ ಆಜಾನುಬಾಹು ಅಂತ ಹೇಳಬಹುದು ಶೌರ್ಯ ಪ್ರತಾಪಗಳುಳ್ಳವನು ಮೂರು ಲೋಕದ ಗಂಡ ಸದಾ ವಿಜಯವನ್ನೇ ತಂದುಕೊಡತಕ್ಕಂಥವನು ಹಸ್ತಿನಾವತಿಯಲ್ಲಿ ಅವನ ಹೆಸರು ಲೋಕಕ್ಕೆಲ್ಲ ಪ್ರಸಿದ್ಧವಾಯಿತು ಪರಶುರಾಮನಲ್ಲಿ ಬಿಲ್ವಿದ್ಯೆ ಕಲ್ತಂತಹ ಮಹಾ ಶೂರ ಧೀರ ವೀರ ಮಗಗಾಂಗೆಯ ಇಂತಹವನನ್ನು ನೆನೆದು ಮನಸು ಆರ್ದ್ರವಾಗದಿದ್ದೀತೆ ಅವನಿಗೆ ಅನ್ಯಾಯ ಮಾಡಲಿಕ್ಕೆ ಹೇಗಾದರೂ ಮನಸ್ಸು ಬರಬೇಕು ಹಾಗಾಗಿ ಡೋಲಾಯಮಾನ ಸ್ಥಿತಿಯಲ್ಲಿ ಶಂತನು ಯೋಚನೆಗೆ ಈಡಾಗಿದ್ದಾನೆ ಹಸ್ತಿನಾವತಿಯ ಉತ್ತರಾಧಿಕಾರವನ್ನು ಸ್ವೀಕರಿಸುವುದಕ್ಕೆ ಸರ್ವ ರೀತಿಯಲ್ಲೂ ಅರ್ಹನಾಗಿಯೇ ಇರುವ ಗಾಂಗೆಯನ್ನಿರಬೇಕಾದರೆ ಪಟ್ಟವೇರಲು ಯೋಗ್ಯನಾದ ಮಗನಿರಬೇಕಾದರೆ ರಾಜನು ಮೋಹಪಾಶಕ್ಕೆ ಬಲಿಯಾದ ಎಂದು ಅಪಕೀರ್ತಿ ಬರುವುದಿಲ್ವೇ ಅದರ ಜೊತೆಗೆ ತನ್ನ ಮಗನನ್ನುಳಿದು ಬೇರೆ ಯಾರಿಗೋ ರಾಜ್ಯವನ್ನು ಕೊಟ್ಟ ಎಂಬುದರಿಂದ ಕುಲದ ಕೀರ್ತಿಯೂ ಮಾಸುವುದಿಲ್ವೇ ಎಂಬ ಚಿಂತೆಗೊಳಗಾಗ್ತಾನೆ ಅದನ್ನು ಕವಿಯ ಬಾಯಲ್ಲೇ ಕೇಳುವುದಾದರೆ ಕ್ರಮಮಂ ವಿಕ್ರಮದಿಂದೆ ತಾಳ್ದುವ ಮಗಂ ಗಾಂಗೆಯನ್ ಎರ್ದಂತೆ ನೋಡ ಮರುಳ್ ತನ್ನದೊಂದು ಸವಿಗಂ ಸೋಲಕ್ಕಂ ಇತ್ತಂ ನಿಜ ಕ್ರಮಮಂ ತನ್ನಯ ಬೇಟದಾಕೆಯ ಮಗಂಗೆ ಅಪಖ್ಯಾತಿ ಲೋಕವನ ಅವರ್ತಿಸೆ ಬಳ್ದೊಡೆ ಎನ್ನ ಕುಲಮುಂ ತಕ್ಕೂರ್ಮೆಯು ಮಾಸದೇ. ಪರಾಕ್ರಮಶಾಲಿಯಾಗಿ ರಾಜ್ಯಭಾರವನ್ನು ವಹಿಸಬಲ್ಲ ಮಗ ಗಾಂಗೆಯೇ ಇದ್ದಾನೆ ಹಾಗಿರಬೇಕಾದರೆ ಹೆಣ್ಣುಹುಚ್ಚಿನಲ್ಲಿ ಶಂತನುವು ತನ್ನದೊಂದು ತೀಟೆಗಾಗಿ ತನ್ನ ಪ್ರಿಯದಾಕೆಯ ಮಗನಿಗೆ ರಾಜ್ಯವನ್ನು ಕೊಟ್ಟ ಎಂಬ ಅಪಖ್ಯಾತಿ ಲೋಕದಲ್ಲೆಲ್ಲ ಹರಡುವುದಿಲ್ಲವೆ ತನ್ನ ಕುಲದ ಹೆಸರಿಗೆ ಮಾಲಿನ್ಯ ಉಂಟಾಗುವುದಿಲ್ಲವೆ ತನ್ನ ಮರ್ಯಾದೆ ಬೀದಿ ಪಾಲಾಗುವುದಿಲ್ಲವೆ ಎನ್ನುವುದೆಲ್ಲ ಯೋಚನೆ ಬಂತು ಈ ಅಭಿಪ್ರಾಯವನ್ನೆಲ್ಲ ಯೋಚನೆ ಮಾಡಿಕೊಂಡು ಧರ್ಮ ಸಂಕಟಕ್ಕೊಳಗಾದ ತನ್ನ ಮರ್ಯಾದೆಯನ್ನು ಕಾಪಾಡಿಕೊಳ್ಳಬೇಕು ಎಂಬ ಅಭಿಪ್ರಾಯದಿಂದ ಅವರೈಯ್ಯನಪದಾ ಶರಾಜನಲ್ಲಿಗೆ ಕೂಸಂಬೇಡೆ ಪೆರ್ಗಡೆಗಳ ನಟ್ಟಿದೊಡೆ ಗಾಂಗೆಯಂ ದೊರೆಯ ಪಿರಿಯ ಮಗನು ಕ್ರಮ ಕ್ರಮಾರ್ಹನು ಇದ್ದಂತೆ ಎನ್ನ ಮಗಳಂ ಕುಡೆವೂ ಎಮ್ಮ ಮಗಗೆ ಪುಟ್ಟಿದಾತಂ ರಾಜ ಕೊಡೆಯನು ಪಿರಿಯ ಮಗನು ಕ್ರಮಕರ್ಹನು ಅಪ್ಪಣೆ ಕುಡುವಮ್ಯನೆ ತದ್ವೃತ್ತಂತಮ ಮಂತ್ರಿಗಳಿ ಶಂತನು ಕ್ರಮಮಂ ಮಗಂ ಕ್ರಮ ವಿಕ್ರಮದಿಂದ ಮಗ ನೋಡ ತನ್ನದೊಂದು ಸವಿಗಂ ಸೋಲಕ ಇತ್ತ ನಿಜಕ್ರಮಮ ತನ್ನಯ ಬೇಟದ ಗಂಗೆ ಎಂಬೊಂದಪ್ಯಾತಿ ಎನ್ನ ಬುಳ್ಡೆಲ ತನ್ನ ಮನದ ಅಭಿಲಾಷೆಯನ್ನು ಹುದುಗಿಸಿಟ್ಟು ಅದಮ್ಯ ವೇದನೆಯನ್ನುನುಭವಿಸುತ್ತಾ ಅನುದಿನವು ಕೊರಗಿ ಕರಗಿ ಮನ್ಮಥ ಬಾಧೆಯಿಂದ ತಪಿಸುತ್ತ ಸಂತಾಪದಿಂದ ನಲುಗುತ್ತಾ ದಿನೇ ದಿನೇ ಕೃಷನಾಗಿ ರಾಜ್ಯ ಕೋಶಗಳಲ್ಲಿ ಆಸಕ್ತಿ ಇಲ್ಲದೆ ಯಾವುದೇ ಬಗೆಯ ಕೈಂಕರ್ಯವನ್ನು ನಡೆಸದೇ ಇರಬೇಕಾದರೆ ಒಂದು ಕಡೆ ಕುಲದ ಮರ್ಯಾದೆ ಇನ್ನೊಂದು ಕಡೆ ಮಗನಿಗೆ ಸಿಗಬೇಕಾದ ನ್ಯಾಯವಾಗಿ ಸಿಗಬೇಕಾದ ಸಾಮ್ರಾಜ್ಯ ಬೇರೆಯವರ ಪಾಲಾಗಬಾರದಲ್ಲ ಎನ್ನುವಂತಹ ಮನಸಿನ ಆಸೆ ಲೋಕಾಪವಾದ ಭೀತಿ ಇವೆಲ್ಲವುಗಳಿಂದ ಝರ್ಜರಿತಗೊಂಡಂತಹ ಶಂತನು ಮಹಾರಾಜ ಕಾಮಬಾಧೆಯನ್ನು ತಾಡಲಾರದೆ ದಿನೇ ದಿನೇ ಕೃಷನಾಗುತ್ತಿದ್ದನು ಇದನ್ನರಿತ ನನ್ನ ಕಾರಣದಿಂದಾಗಿ ಹೀಗಾಗಬಾರದು ಎಂದುಕೊಳ್ಳುತ್ತ ಎನ್ನಯ ದೂಸರಿಂ ನೃಪತಿ ಬೇಡಿದುದಂ ಕುಡಲಲ್ಲದೆ ಅಂಗಜೋತ್ಪನ್ನ ವಿಮೋಹದಿಂದ ಅಳಿದಪಂ ಪತಿಸತ್ತೊಡೆ ಸತ್ತ ಪಾಪಂ ಎನ್ನನ್ ನರಕಂಗಳ ತಡೆಯದೆ ಅಳದುಗುಂ ಏ ರಾಜ್ಯಲಕ್ಷ್ಮೀ ಪೊ ತನ್ನಯ ತಂದೆಯೆಂದುದನೆ ಕೊಟ್ಟು ವಿವಾಹಮನ್ ಹಿಂದೆ ಮಾಡುವ ನನ್ನ ಕಾರಣಕ್ಕಾಗಿ ನನ್ನ ತಂದೆ ತನ್ನ ಮನದಿಂಗಿತವನ್ನು ವ್ಯಕ್ತಪಡಿಸಲು ಸಾಧ್ಯವಾಗದೇ ಹೀಗೆ ಒದ್ದಾಡ್ತಾ ಇದ್ದಾನೆ ತಾನು ಇಷ್ಟಪಟ್ಟ ಯುವತಿಯನ್ನು ಮದುವೆಯಾಗುವುದಕ್ಕೆ ಹಿಂಜರಿಯುತ್ತಿದ್ದಾನೆ ಈ ಒದ್ದಾಟದಿಂದಾಗಿ ಮಹಾರಾಜನಿಗೆ ಕಷ್ಟ ಆದರೆ ಅವನು ಮನ್ಮಥೋಚಿತ ವಿಕಾರದಿಂದ ಸತ್ತೇ ಹೋದ ಅಂತಾದರೆ ಆ ಪಾಪ ನನ್ನನ್ನು ತಟ್ಟದೆ ಬಿಡದೆ ಮಾತ್ರವಲ್ಲ ನನ್ನನ್ನು ರೌರವ ನರಕದಲ್ಲಿ ಬಿದ್ವಿ ಒದ್ದಾಡುವಂತೆ ಮಾಡುತ್ತದೆ ಈ ರಾಜ್ಯ ಲಕ್ಷ್ಮಿ ನನಗೆ ಯಾವ ಲೆಕ್ಕ ಪೋ ತಂದೆ ಎಂದುದನೆ ಕೊಟ್ಟು ವಿವಾಹಮ ನಂದೆ ಮಾಡುವೆನ್ ನನ್ನ ತಂದೆ ಹೇಳಿದ್ದನ್ನೇ ಕೊಟ್ಟು ಹಿಂದೆ ನಾನು ಮದುವೆ ಮಾಡುತ್ತೇನೆ ಎಂದು ಭೀಷ್ಮನ ನಿಶ್ಚಯ ಇಲ್ಲಿ ಭೀಷ್ಮನಿಗೆ ತನ್ನ ತಂದೆಯ ಮೇಲೆ ಪ್ರೀತಿ ತಂದೆ ಶಂತನುವಿಗೆ ಮಗನ ಮೇಲೆ ಪ್ರೀತಿ ಆದ್ದರಿಂದ ಪರಸ್ಪರ ಇಬ್ಬರು ನೊಂದುಕೊಳ್ಳುತ್ತಾ ಇದ್ದಾರೆ ಮನಸ್ಸಿನ ಬಹಳ ಚಿಂತಿತರಾಗಿದ್ದಾರೆ ನನ್ನ ಕಾರಣದಿಂದಾಗಿ ಪಟ್ಟಕ್ಕೆ ಅರ್ಹನಾಗಿರ್ತಕ್ಕಂತಹ ಗಾಂಗೆಯನಿಗೆ ಪಟ್ಟದೊಡೆತನ ತಪ್ಪಬಾರದು ಹಾಗೆ ತಪ್ಪಿದರೆ ಅದು ನನ್ನ ಕರ್ತವ್ಯ ಲೋಪವಾಗುತ್ತದೆ ಆ ಕಾರಣಕ್ಕಾಗಿ ನಾನು ಪ್ರೀತಿಸಿದ ಹೆಣ್ಣು ಮಗಳೊಡನೆ ನಾನು ಮದುವೆಯಾಗಿ ನನ್ನ ಮಗನ ಅವಕಾಶವನ್ನು ತಪ್ಪಿಸಿದ್ದೇನೆ ಅನ್ನುವಂತಹ ಲೋಕಾಪವಾದ ಭೀತಿ ಲೋಕಾಪವಾದ ಮಾತ್ರವಲ್ಲ ನಿಜವಾಗಿಯೂ ಮಗನಿಗೆ ಅನ್ಯಾಯವಾಗ್ತದೆ ಎನ್ನುವ ಪರಿತಾಪ ಮಗಭೀಷ್ಮನಿಗೋ ಹಾಗಲ್ಲ ನನ್ನದೇ ಕಾರಣದಿಂದಾಗಿ ನನ್ನ ತಂದೆಗೆ ತಾನು ಇಷ್ಟಪಟ್ಟ ಹೆಣ್ಣುಮಗಳನ್ನು ಮದುವೆಯಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದುದರಿಂದ ಅವನು ಕೃಷನಾಗಿ ಕರಗಿ ಕಿಂಕರ್ತವ್ಯತಾ ಮೂಢನಾಗಿ ತನ್ನೆಲ್ಲ ಕರ್ತವ್ಯಗಳನ್ನು ಮರೆತು ಪ್ರಜೆಗಳನ್ನು ಮರೆತು ಪ್ರಜಾರಾಜ್ಯ ಪರಿಪಾಲಕನಾಗಿದ್ದಂತಹ ಮಹಾಶೂರ ಧೀರ ರಾಜನಾಗಿರ್ತಕ್ಕಂಥವನು ಸಾಮ್ರಾಟನಾಗಿರ್ತಕ್ಕಂಥವನು ಈಗ ಒಂದು ಹೆಣ್ಣಿನ ಕಾರಣದಿಂದಾಗಿ ಹೀಗೆ ಕಂಗಾಲಾಗಿದ್ದಾನೆ ಅಂತಂದರೆ ಅದಕ್ಕೆ ನಾನು ಕಾರಣನಾಗುವುದಿಲ್ವೇ ನನ್ನ ಕಾರಣದಿಂದಾಗಿ ಒಬ್ಬ ಮಹಾರಾಜ ಸಾಯ್ತಾನೆ ಒಬ್ಬ ಸಾಮ್ರಾಟನ ಅವಸಾನವಾಗ್ತದೆ ರಾಜ್ಯ ಅನಾಯಕವಾಗ್ತದೆ ಅರಾಜಕವಾಗ್ತದೆ ಇಂಥದ್ದಕ್ಕೆಲ್ಲ ಭೀಷ್ಮನೆಸಿದ ಗಾಂಗೆಯನಾದ ನಾನು ಅದು ಕುರುಕುಲ ಶಿರೋಮಣಿ ಅನಿಸಿಕೊಂಡಂಥವನು ನಾನು ಮಹಾಪರಾಕ್ರಮಿ ಪರಶುರಾಮ ದೇವರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವನು ಊರನ್ನೆಲ್ಲ ಗೆದ್ದವನು ಅಂತ ಅನಿಸಿಕೊಂಡವನು ನಾನಿರಬೇಕಾದರೆ ನನ್ನ ಅಪ್ಪನಿಗೆ ಹೀಗಾಗಲಿಕ್ಕೆ ನಾನು ಬಿಡಬಾರ್ದೇ ಎನ್ನುವಂತಹ ಇವರಿಬ್ಬರ ಮನಸ್ಸುಗಳ ತಾಕಲಾಟ ನೋಡಿದರೆ ಅಪ್ಪನಿಗೆ ಮಗನ ಮೇಲೆ ಮಗನಿಗೆ ಅಪ್ಪನ ಮೇಲೆ ಎಂಥ ಅವ್ಯಾಜ ಪ್ರೀತಿ ಎನ್ನುವುದು ಗೊತ್ತಾಗ್ತದೆ ಆದರೆ ಅದರ ಮೇಲೆ ಒಂದು ವಿಚಿತ್ರ ಅಂದರೆ ಎಲ್ಲ ಕಡೆಯಲ್ಲೂ ಪ್ರಾಯಪ್ರಬುದ್ಧನಾದಂತಹ ಮಗನಿಗೆ ತಂದೆ ಮದುವೆ ಮಾಡಿಸ್ತಾನೆ ಇಲ್ಲಿ ಮಾತ್ರ ಅದು ವಿಪರೀತಕ್ಕಿಟ್ಟುಕೊಂಡು ಎಂದು ತನ್ನ ನಾಡ್ಗಾಪನೆ ಬಗೆದನು ಪರಿತಾಪಿತ ಶರೀರ ತದೃತ್ತಾಂತಂ ಎಲ್ಲಮಂ ಮಂ ಗಾಂಗೇಯನರಿದೂ ಎನ್ನಯ ದೂಸರಿ ನೃಪತಿ ನೃಪತಿ ಪೇಡಿದು ಕೂಡಲು ಅಂಗಜೋತ್ಪನ್ನ ವಿಮೋಹರಿಂದ ಅಳಿದ ಪಂಪತಿ ಸತ್ತ ಪಾಪಂ ನರ ಕಂಗು ರಾಜಕ್ಷ್ಮಿ ಪಮ್ಮಯ ತಂದನೆ ಕೊಟ್ಟು ವಿವಾಗಮನ್ ಇಂದ ತಂದೆಗೆ ಮಗ ಮದುವೆ ಮಾಡಿಸುವಂತಹ ಸನ್ನಿವೇಶ ಪ್ರಾಪ್ತವಾಗಿದೆ ಗಾಂಗೆಯಂ ದಾಶರಾಜನಲ್ಲಿಗೆ ಬಂದು ಆತನ ಮನದ ತೊಡರ್ಪಂ ಪಿಂಗೆ ನುಡಿದು ಗಾಂಗೆಯ ಸತ್ಯವತಿಯ ತಂದೆ ದಾಶರಾಜನಲ್ಲಿಗೆ ಬಂದು ಅವನ ಮನಸ್ಸಿನೊಳಗಿರತಕ್ಕಂತಹ ಆತಂಕ ಅದೇನೆಂದರೆ ಪಟ್ಟಕ್ಕೆ ಅರ್ಹನಾಗಿರ್ತಕ್ಕಂತಹ ಈ ಗಾಂಗೆಯ ಇರುವ ನನ್ನ ಮಕ್ಕಳಿಗೆ ರಾಜ್ಯ ದೊರೆಯಲಾರದು ಆಡಳಿತಕ್ಕೆ ಅವರು ಯೋಗ್ಯರು ಅಂತ ನಿಶ್ಚಯಿಸಲಾರರು ಅನ್ನುವಂತಹ ಒಂದು ಸಂದೇಹ ಇತ್ತಲ್ಲ ಆ ಸಂದೇಹವನ್ನು ಆ ಕಿಲ್ಪಿಶವನ್ನು ಪರಿಹಾರ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ ಹೇಳ್ತಾನೆ ನೀಡಿರದೀಯ ನಿಜತನೂಜಯನ್ ಆ ವಧುಗ ಆದ ಪುತ್ರರಳು ಕೂಡುಗೆ ರಾಜ್ಯಲಕ್ಷ್ಮೀ ಎನಗಂತದು ಮೊರೆಯಲ್ತು ಇಂದು ಮೊದಲಾಗಿರೆ ಪೆಂಡಿರೆಂಬರಳು ಕೂಡುವನಲ್ಲ ಇದು ನಿಕ್ಕುವಂ ಎಂದು ರಾಗವಿನ ಕೂಡಿದನು ಉಯ್ದು ಸತ್ಯವತಿಯಂ ಸತಿಯಂ ಪತಿಯೊಳ್ ನದೀಸುತಂ ಹೇಳ್ತಾ ಇದ್ದಾನೆ ಗಾಂಗೆಯ ಅಯ್ಯ ದಾಸರಾಜ ನಿನ್ನ ಮಗಳನ್ನು ನನ್ನ ತಂದೆಗೆ ಈಗಲೇ ಕೊಡು ಅವನು ಆಕೆಯ ಮೇರಣ ಪ್ರೀತಿಯಿಂದ ವಿಲವಿಲ ವಿಲ ಒದ್ದಾಡ್ತಾ ಇದ್ದಾನೆ ಅದಕ್ಕೆ ನಾನು ತಾನೇ ನಿನಗೆ ಅಡ್ಡಿ ನಾನು ಯಾವ ಕಾರಣಕ್ಕೂ ಅಡ್ಡಿ ಆಗುವುದೇ ಇಲ್ಲ ಇದನ್ನು ನಂಬು ನಿನ್ನ ಮಗಳಾದಂತಹ ಈ ಸತ್ಯವತಿಗೂ ನನ್ನ ತಂದೆಯಾದಂತಹ ಶಂತನಿಗೂ ಹುಟ್ಟಿದ ಮಕ್ಕಳಿಗೆ ಈ ಸಾಮ್ರಾಜ್ಯವು ಸೇರಲಿ ನನಗಂತೂ ಅದರ ಆಸೆ ಇಲ್ಲ ನನಗೂ ರಾಜ್ಯಕ್ಕೂ ಸಂಬಂಧವೇ ಇಲ್ಲ ಕೇಳಿಗ ನಾನು ಹೇಳ್ತಾ ಇದ್ದೇನೆ ಪೆಂಡಿರೆ ಎಂಬರಳು ಕೂಡುವನಲ್ಲ ಇಂದು ಮೊದಲಾಗಿರೆ ಅಂದರೆ ಇವತ್ತು ಮೊದಲಾಗಿ ಹೆಂಗಸರೊಡನೆ ನಾನು ಸೇರುವವನಲ್ಲ ಎನ್ನುವಂತಹ ಭೀಷಣ ಪ್ರತಿಜ್ಞೆ ಮಾಡ್ತಾನೆ ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ತನ್ನ ತಂದೆ ಓಲಿದ ಹೆಣ್ಣನ್ನು ಆಕೆಗೆ ಆತನಿಗೆ ತಂದು ಮದುವೆ ಮಾಡಿಕೊಡುವಂತಹ ಒಂದು ನಿಶ್ಚಯ ಮಾಡಿ ತನ್ನ ಇಡಿ ಬದುಕನ್ನೇ ಬ್ರಹ್ಮಚರ್ಯದಲ್ಲಿ ಕಳೆಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದಂತಹ ಕಾರಣದಿಂದಾಗಿಯೇ ಗಾಂಗೆಯ ಅಥವಾ ದೇವವ್ರತ ಹೋಗಿ ಭೀಷ್ಮ ಎನ್ನುವಂತಹ ವಿಶಿಷ್ಟವಾಗಿರತಕ್ಕಂತಹ ಅನ್ವರ್ಥ ಬಿರುದನ್ನು ಪಡೆದು ಕೃತಾರ್ಥನಾಗುತ್ತಾ ಇದ್ದಾನೆ ಭೀಷ್ಮ ಇದುವೇ ಅತ್ಯುನ್ನತಿ ಎಂದು ನಿಶ್ಚಯಿಸಿ ಗಾಂಗೆ ಎಂದಾಸರಾಜನಲ್ಲಿಗೆ ಒಂದು ಆತನ ಮನದ ತೊಡರ್ ಪಂಪಿಂಗೆ ನುಡಿದೂ ಈ ನಿಜತನು ಜಯ ಈ ವಧುವಾದ ಪುತ್ರರುಳ್ ಕೂಡುಗೆ ರಾಜಲಕ್ಷ್ಮೀ ಮೊರೆಯಲ್ ತನಗೆ ಅಂತದು ಪೆಂಡಿರೆಂಬರುಳ್ ಹೂಡುವನಲ್ಲೆಂ ಇಂದು ಮೊದಲಾಗಿರೆ ಮುದಲಾಗಿರ ಪೆಂಡಿರಂಬನಲ್ಲೂ ರಾಗದ್ ಕೂಡಿದ ಉಯದು ಸತ್ಯವತಿಯಂ ಸತಿಯಂ ಪದ ನದೀಸುತ ವಿವಾಹವಾದ ಬಳಿಕ ಶಂತನುವು ಸತ್ಯವತಿಯು ಅನ್ಯೋನ್ಯಾಸಕ್ತಚಿತ್ತರಾಗಿ ಕೆಲವು ಕಾಲಂ ಇರ್ಪನ್ನೆಗಮ್ ಅವರ ಬೇಟದ ಚಿತ್ರಾಂಗದ ವಿಚಿತ್ರವೀರ್ಯ ಎಂಬ ಮಕ್ಕಳ್ ಪುಟ್ಟಿ ಮಹಾಪ್ರಚಂಡರು ಪ್ರತಾಪಿಗಳೂ ಆಗಿ ಬಳೆಯುತ್ತಿರ್ಪ ನಿಗಮ್ ಶಂತನು ಪರಲೋಕ ಪ್ರಾಪ್ತನಾದನ್ ಗಾಂಗೇಯಂ ತದುಚಿತ ಪರಲೋಕ ಕ್ರಿಯೆಗಳಂ ಮಾಡಿ ಮುನ್ನೆ ತನ್ನ ನುಡಿವಳಿ ಎಂಬ ಪ್ರಾಸಾದಕ್ಕೆ ಅಧಿಷ್ಠಾನಂಗಟ್ಟುವಂತೆ ಚಿತ್ರಾಂಗದಕ್ಕೆ ಪಟ್ಟಮಂ ಕಟ್ಟಿ ರಾಜ್ಯಂಗೆ ಐಸುತ್ತಿರ್ಪನ್ನೆಗಂ ಓರ್ವ ಗಂಧರ್ವನೊಡೆ ಚಿತ್ರಾಂಗದಂ ದ್ವಂದ್ವಯುದ್ಧಮಂ ಪೊಣರ್ಚೆ ಕುರುಕ್ಷೇತ್ರಮಂ ಕಳಂಬೇಳ್ದು ಕಾಡಿಸತ್ತೊಡೆ ವಿಚಿತ್ರವೀರ್ಯನಂ ಗಾಂಗೇಯಂ ಧರಾಭಾರ ಧುರಂಧರನಂ ಮಾಡಿ ಶಂತನುವು ಸತ್ಯವತಿಯು ಅನ್ಯೋನ್ಯಾಸಕ್ತ ಚಿತ್ತರಾಗಿ ಕೆಲವು ಕಾಲಂ ಇರ್ದರ್ ಅನ್ಯಗಂ ಅವರ ಬೇಟದ ಕಂದಲ್ಗಳಂತೆ ಚಿತ್ರಾಂಗದ ವಿಚಿತ್ಯ ಎಂಬ ಮಹಾಪ್ರಚಂಡರ್ ಮಕ್ಕಳು ಪುಟ್ಟಿದರ್ ಪ್ರತಾಪಿಗಳಾಗಿ ಬೆಳೆಯುತ್ತಿರ್ದರ್ ಅನ್ನೆಗಂ ಶಂತನು ಪರಲೋಕ ಪ್ರಾಪ್ತನಾದನ್ ಗಾಂಗೆಯಂ ತದುಚಿತ ಪ್ರಲೋಕ ಕ್ರಿಯೆಗಳಂ ಮಾಡಿ ಮುನ್ನ ತನ್ನ ನುಡಿಗ ನುಡಿವಳಿ ಎಂಬ ಪ್ರಸಾದಕ್ಕೆ ಅಧಿಷ್ಠಾನಂಗಟ್ಟುವಂತೆ ಚಿತ್ರಾಂಗದನಿಗೆ ಪಟ್ಟಮಂ ಕಟ್ಟಿದಂ ಆತಂ ರಾಜ್ಯಂಗೇಯು ತ್ಯರ್ದ್ ಆನ್ ಓರ್ವಗಂಧರ್ವನುಡೆ ಚಿತ್ರದಂ ದ್ವಂದ್ವಯುಧಮ ಕುರುಕ್ಷೇತ್ರದು ಕಾಧಿಸ್ತೊಡೆ ವಿಚಿತ್ರವೀರಿನ ಗಾಂಗೇಯಂ ಧರಾಭಾರಧುರಂಧರನಂ ಮಾಡಿದ ಅಂದರೆ ಶಂತನು ಸತ್ಯವತಿ ಹಲವು ಕಾಲ ಅನ್ಯೋನ್ಯ ಪ್ರೀತಿಯಿಂದ ಪರಸ್ಪರ ಅನುರಾಗದಿಂದ ಬದುಕಿತ್ತಿದ್ದರು ಅವರ ಪ್ರೇಮದ ಮೊಳಕೆಗಳಂತೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂಬ ಇಬ್ಬರು ಮಕ್ಕಳು ಹುಟ್ಟಿದರು ಅವರು ಮಹಾಪ್ರಚಂಡರೂ ಆಗಿದ್ದರು ಪ್ರತಾಪಿಗಳಾಗಿ ಬೆಳೆಯುತ್ತಿದ್ದರು ಈ ಸಮಯದಲ್ಲಿ ಶಂತನು ಪರಲೋಕ ಪ್ರಾಪ್ತನಾದ ಅವನಿಗೆ ವಯಸ್ಸು ಮುಗಿದು ಸಾವು ಸನ್ನಿಹಿತವಾಯಿತು ಗಾಂಗೆ ಅರ್ಹನಾಗಿಯೇ ತಂದೆಗೆ ಸಕಲ ಉತ್ತರ ಉತ್ತರಾದಿ ಕ್ರಿಯೆಗಳನ್ನು ಮಾಡಿದನು ಪರಲೋಕ ಕ್ರಿಯೆಗಳನ್ನು ಮಾಡಿದನು ತನ್ನ ಪ್ರತಿಜ್ಞೆಗೆ ತಳಪಾಯವನ್ನು ಕಟ್ಟುವಂತೆ ಚಿತ್ರಾಂಗದನಿಗೆ ಪಟ್ಟವನ್ನು ಕಟ್ಟಿದನು ಒಂದು ದಿನ ಒಬ್ಬ ಗಂಧರ್ವ ಯುದ್ಧ ಮಾಡುವಾಗ ಪ್ರಾಣವನ್ನು ತೆತ್ತನು ಭೀಷ್ಮನು ವಿಚಿತ್ರವೀರನನ್ನು ರಾಜ್ಯಭಾರ ಧುರಂಧರನನ್ನಾಗಿ ಮಾಡ್ತಾನೆ ಆಗ ಸಕಳ ಕ್ಷತ್ರಿಯ ಮೋಹದಿಂ ನಿಜಭುಜ ಪ್ರಾರಂಭದಿಂ ಪೋಗಿ ತಾಗಿ ಕೆಲರ್ನೊಂದೊಡೆ ಖಾದಿ ರಾಜಸುತರು ತನ್ನ ಅಂಕದ ಒಂದು ಉಗ್ರ ಸಾಯಕದಿಂ ನಾಯಕರಂ ಪಡಲೊಡಿಸುತ್ತಂ ತಾಂ ತಂದನ್ ಅಂಬೆಯಂ ಅಂಬಿಕೆಯಂ ಅಂಬಾಲೆಯರೆಂಬ ಬಾಲೆಯರನ್ ಏಂ ಭೀಷ್ಮಂ ಯಶೋಭಾಗಿಯೋ ಎಲ್ಲ ರಾಜರುಗಳಿಗೂ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ರಬಲ ಆಸೆ ಅಂದ್ರೆ ವಿಜಿಗೀಷತ್ವ ಅಕ್ಕಪಕ್ಕದ ರಾಜ್ಯಗಳಿಗೆ ದಾಳಿ ಇಡುವುದು ಅವರ ಮೇಲೆ ಯುದ್ಧ ಹೂಡುವುದು ಅವರನ್ನು ತನ್ನ ಭುಜಬಲ ಪರಾಕ್ರಮದ ಸೋಲಿಸುವುದು ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಳ್ಳುವುದು ಅವರ ಸಾಮ್ರಾಜ್ಯವನ್ನು ತಾನೇ ವಹಿಸಿಕೊಳ್ಳುವುದು ಅವರ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರುವುದು ತಾನು ಮದುವೆಯಾಗುವುದು ಈ ಹವ್ಯಾಸಗಳು ಕ್ಷತ್ರಿಯರಲ್ಲಿ ಸರ್ವೇ ಹಾಗೆಯೇ ಎಲ್ಲ ಕ್ಷತ್ರಿಯರಿಗೂ ಇರುವ ಸಹಜವಾದ ಆಸೆಯಿಂದ ಭೀಷ್ಮನೂ ಕೂಡ ಹೊರತಲ್ಲ ಅವನು ತನ್ನ ಭುಜಬಲ ಪರಾಕ್ರಮದಿಂದ ಒಂದು ಸಲ ಕಾಶಿ ರಾಜ್ಯಕ್ಕೆ ಹೋಗ್ತಾನೆ ಘನಘೋರ ಸಂಗ್ರಾಮ ಮಾಡ್ತಾನೆ ಆ ಯುದ್ಧದಲ್ಲಿ ಕಾಶಿರಾಜನ ಮಕ್ಕಳು ಸೋಲುವ ಹಾಗೆ ಮಾಡ್ತಾನೆ ಅವರನ್ನೆಲ್ಲ ಸೋಲಿಸಿ ಅವರೆಲ್ಲ ನೋವು ಮೇಲೆ ತನ್ನ ಪ್ರಬಲ ಬಾಣದಿಂದ ಅವರನ್ನೆಲ್ಲ ನೋಯಿಸಿ ಹೆದರಿಸಿ ಚದುರಿಸಿ ಅಂಬೆ ಅಂಬಿಕೆ ಅಂಬಾಲಿಕೆಯರು ಎಂಬ ಕಾಶಿರಾಜನ ಮೂರು ಜನ ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಬರ್ತಾನೆ ಭೀಷ್ಮನ ಶೌರ್ಯ ಆ ಶೌರ್ಯಕ್ಕೆ ಪ್ರತಿಯಾಗಿ ಕಪ್ಪ ಕಾಣಿಕೆಗಳು ಮಾತ್ರವಲ್ಲ ಮೂರು ಜನ ಹೆಣ್ಣು ಮಕ್ಕಳು ಬೇರೆ ಭೀಷ್ಮ ಏನು ಕೀರ್ತಿಭಾಜನೋ ಹೀಗೆ ಹೆಣ್ಣು ಮಕ್ಕಳನ್ನು ಅಪಹರಿಸಿ ತರುವಂತಹದ್ದೇ ಅದೊಂದು ಹೆಗ್ಗಳಿಕೆ ಆ ಕಾಲಕ್ಕೆ ಬಹುಶಃ ಇಂದಿನ ದಿನಗಳಲ್ಲಾದರೆ ಇದು ಸ್ತ್ರೀ ವಿರೋಧಿ ನಿಲುವು ಆದರೆ ಅಂದಿನ ದಿನಗಳಲ್ಲಿ ರಾಜಮಹಾರಾಜರಿಗೆ ಅದು ಉಚಿತವಾದದ್ದು ಮತ್ತು ಅದವರ ಹೆಚ್ಚುಗಾರಿಕೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಇರತಕ್ಕಂತಹ ಒಂದು ದಾರಿ ಅವರ ಪೌರುಷ ಪ್ರದರ್ಶನಕ್ಕಿರತಕ್ಕಂತಹ ಅದ್ಭುತ ದಾರಿ ಕೆಲವು ಕಾಲಮಿರ್ಪ ಅನ್ನೆಗಂ ಅವರ ಬೇಟದ ಕಂದಲ್ಗಳಂತೆ ಚಿತ್ರಾಂಗದ ವಿಚಿತ್ರ ವೀರ್ಯರೆಂಬ ಮಕ್ಕಳ್ ಪುಟ್ಟಿ ಮಹಾಪ್ರಚಂಡರುಂ ಪ್ರತಾಪಿಗಳು ಆಗಿ ಬಳೆಯುತಿರ್ಪ ಅನ್ಯಗಂ ಶಂತನು ಪರಲೋಕ ಪ್ರಾಪ್ತನಾದೊಡೆ ಗಾಂಗೆಯಂ ತದುಚಿತ ಪರಲೋಕ ಕ್ರಿಯೆಗಳಂ ಮಾಡಿ ಮುನ್ನೆ ತನ್ನ ನುಡಿದ ಮುನ್ನಡಿದ ನುಡಿವಳಿಯೆಂಬ ಪ್ರಾಧಕೆ ಪಟ್ಟಮಂ ಕಟ್ಟಿ ಸುತಿರ್ಪನೆ ಗಂಧರ್ವನುಳೆ ಚಿತ್ರಾಂಗದ್ಧ ಪುಣರ್ಚೆ ಕುರುಕ್ಷೇತ್ರಮಂ ಕಳಂಬೇಳ್ ವಿಚಿತ್ರ ವೀರ್ಯನಂ ಗಾಂಗೇಯಂ धराभार धुरंधर नमी सकल क्षत्रिय मोहदी निज भुज प्रारंभदी पा के खिराज ತಂದುಗ್ರಸಾಯ ಕದಿ ನಾಯಕರ ಪಡಲ್ ಮಣಿಸು ತಾ ತಂದಲೆಯರ ಏ ಭೀಷ್ಮ ಯಶಾಭಾ ಅಂತು ತಂದು ತನ್ನ ತಮ್ಮಂ ವಿಚಿತ್ರವೀರ್ಯಂಗೆ ಆ ಮೂವರು ಕನ್ನೆಯರಂ ಎಲ್ಲರಿಂ ಎಲ್ಲರಿಂಪಿರಿಯಾಕೆ ನಿನ್ನನಲ್ಲದೆ ಪೆರರನ್ ವಲ್ಲೆನ್ ಎಂದೊಡೆಯೆ ಮತ್ತಿನ ಇರುವ ರುಮ್ ಮಾಡಿ ಗಾಂಗೆಯನ್ ಅಂಬೆಯನ್ ಎಂದಂ ಗಾಂಗೆಯನ ಅಂಬೆ ಹೀಗೆ ಹೇಳ್ತಾಳೆ ವಿಚಿತ್ರವೀರ್ಯನಿಗೆ ಮೂವರನ್ನು ಉಪದೋಗ ಮಾಡ್ತೇನೆ ಅಂತ ಹೊರಟಿದ್ದಾನೆ ಅಂಬೆ ಹೇಳ್ತಾಳೆ ನೀನು ನನ್ನನ್ನು ಗೆದ್ದು ತಂದವನು ಇಲ್ಲಿ ಅಪಹರಿಸಿ ತಂದದ್ದು ಅಂತ ನಾವು ಹೇಳ್ತೇವಲ್ಲ ಅಪಹರಣ ಅಲ್ಲ ಅದು ಅದು ವೀರಶುಲ್ಕ ಅವನು ಹೋಗಿ ಗೆದ್ದು ಬಂದದ್ದಲ್ವೇ ಅದನ್ನು ಕಾಲದ ಸ್ತ್ರೀಯರು ಒಪ್ಪತಾ ಇದ್ದರು ಅದನ್ನೇ ಹೇಳಿದ್ದು ನೋಡಿ ಬಾಲೆಯರನ್ನು ಗೆದ್ದು ತಂದು ತನ್ನ ತಮ್ಮ ವಿಚಿತ್ರ ವೀರನಿಗೆ ಪಾಣಿಗ್ರಹಣ ಮಾಡಿಸ್ಬೇಕು ಅಂತ ಎಲ್ಲರಿಗಿಂತ ದೊಡ್ಡವಳಾದ ಅಂಬೆ ಹೇಳ್ತಾಳೆ ನೀನು ನನ್ನನ್ನು ಗೆದ್ದು ತಂದವನು ಆದ್ದರಿಂದ ಬೇರೆಯವರನ್ನು ಪಾಣಿಗ್ರಹಣ ಮಾಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ನಿನ್ನೇ ಮದುವೆಯಾಗಬೇಕು ಅಂತ ಬಯಸಿದ್ದೇನೆ ನೀನು ಒಪ್ಪದಿದ್ದರೆ ನಾನೇನು ಮಾಡಬೇಕು ಅಂತ ಅವಳು ಪ್ರಶ್ನೆ ಹಾಕ್ತಾಳೆ ಈ ತಕರಾರು ತೆಗೆದದ್ದಕ್ಕೆ ಆತ ತನ್ನ ತಮ್ಮ ವಿಚಿತ್ರವೇರಿನಿಗೆ ಉಳಿದಿಬ್ಬರು ಕನ್ಯರನ್ನು ಮಾತ್ರ ಮದುವೆ ಮಾಡ್ತಾನೆ ಅಂಬೆಯನ್ನು ಕುರಿತು ಹೀಗೆ ಹೇಳ್ತಾನೆ ಅತ್ತ ಸುರೇಶ್ವರಾವಸಥಂ ಇತ್ತ ಮಹೀತಳಂ ಉತ್ತ ಪನ್ನಗೋದಾತ್ತ ಸಮಸ್ತ ಲೋಕಂ ಮರಿದಂತಿರೇ ಪೂಣ್ದ ಎನಗೆ ಆಗದು ಅಂಗಜೋತ್ಪತ್ತಿ ಸುಖಕ್ಕೆ ಸೋಲಲ್ ಅಳಿಗುಂಪುರುಷ ವ್ರತಂ ಈಗಳ್ ಅಬ್ಬೆಯೆಂದು ಅತ್ತಿಗೆ ಎಂಬ ಮಾತನ್ ಏನ್ ಎನಲಕ್ಕು ಮೋ ಪಂಕಜಾನನೇ ಅತ್ಲಾಗಿ ಸ್ವರ್ಗ ಈ ಕಡೆ ಭೂಲೋಕ ಅದರ ಮಧ್ಯೆ ಪಾತಾಳ ಹೀಗೆ ಮೂರು ಲೋಕಗಳು ತಿಳಿಯುವ ಹಾಗೆ ಘನಘೋರ ಪ್ರತಿಜ್ಞೆ ಮಾಡಿದ ನಾನು ಈಗ ಅಂಗಜೋತ್ಪತ್ತಿ ಸುಖಕ್ಕೆ ಮನಸೋತರೆ ಅದು ಹೇಗೆ ಸಾಧ್ಯ ನನ್ನ ಪುರುಷ ವ್ರತವ ಕೆಟ್ಟು ಹೋಗ್ತದೆ ನಾನು ನಿನ್ನನ್ನು ಅಬ್ಬೆ ಎನ್ನುವ ಭಾವದಿಂದ ಕರ್ಕೊಂಡು ಬಂದಿದ್ದೇನೆ ಆದರೆ ಈಗ ಅತ್ತಿಗೆ ಅಂಥೇಳಿ ಮದುವೆ ಮಾಡಲಿಕ್ಕೆ ಆಗ್ತದಾ ನನ್ನ ಬ್ರಹ್ಮಚರ್ಯ ನಾಶವಾಗುವುದಿಲ್ವೇ ಹಾಗಾಗಿ ನೀನು ನನಗೆ ತಾಯಿ ಸಮಾನ ನಾನು ನಿನ್ನನ್ನು ಮದುವೆಯಾಗಲಾರೆ ಅಮ್ಮ ಸಮಸ್ತ ಲೋಕವು ತಿಳಿದ ಹಾಗೆ ನನ್ನ ಪ್ರತಿಜ್ಞೆಗೆ ಭಂಗ ಬರಬಾರದು ಎನ್ನುವುದು ನನ್ನಿಚ್ಛೆ ಆದ್ದರಿಂದ ನನ್ನ ತಮ್ಮನನ್ನು ಮದುವೆಯಾಗುದಾದರೆ ಹಾಗೂ ಇಲ್ಲದಿದ್ದರೆ ನಾನು ಅಸಹಾಯಕ ಇಲ್ಲಿ ಅತ್ತ ಇತ್ತ ಉತ್ತ ಎನ್ನುವಂತಹ ವಿಶಿಷ್ಟವಾದಂತಹ ಒಂದು ವ್ಯಾಕರಣ ಪ್ರಯೋಗವನ್ನು ಕಾಣುತ್ತೇವೆ ಕೇಶರಾಜ ತನ್ನ ಶಬ್ದ ಮಾಡಿದರ್ಪಣದಲ್ಲಿ ಆತನ ಈತನ್ ಊತನ್ ಆಕೆ ಈಕೆ ಊಕೆ ಎಂಬ ವಿಶಿಷ್ಟ ಪ್ರಯೋಗವನ್ನು ಕೊಡ್ತಾನೆ ಇದು ಹಳಗನದಲ್ಲಿರ್ತಕ್ಕಂಥ ಒಂದು ಪ್ರಯೋಗ ಆತ ಈತ ಅತ್ತ ಇತ್ತ ಅನ್ನುವ ಎರಡು ಪ್ರಯೋಗವನ್ನು ನಾವೀಗ ಮಾಡ್ತಿದ್ದೇವೆ ಆದರೆ ಕೇಶಿರಾಜ ಹೇಳುತ್ತಾನೆ ಅದರ ನಡುವೆ ಇನ್ನೊಂದು ಉತ್ತ ಎನ್ನುವಂತಹ ಪ್ರಯೋಗ ಇದೆ ಅದು ಇದು ಉದು ಈ ಬಗೆಯ ಪ್ರಯೋಗಕ್ಕೆ ನಾವು ನಿದರ್ಶನವಾಗಿ ಪಂಪ ಭಾರತದಲ್ಲಿ ಇದನ್ನು ನೋಡಬಹುದು ಅಂಬೆಗೆ ಬಂಧ ಮೋಕ್ಷವನ್ನು ಮಾಡಿದ ಭೀಷ್ಮ ಅವಳನ್ನು ಅವಳಷ್ಟಕ್ಕೆ ಬೇಕಾದಲ್ಲಿಗೆ ಹೋಗುವಂತೆ ಹೇಳಿ ಕಳುಹಿಸಿಕೊಡುತ್ತಾನೆ ಗಾಂಗೆಯನ ಮಾತಿನಲ್ಲಿ ಆತನ ದೃಢ ನಿಶ್ಚಯವನ್ನು ಕಂಡ ಗಂಗೆ ಕಿರಿಯಂದು ಉಂಗುರವಿಟ್ಟ ಸಾಲ್ವಲನೆಂಬ ಅರಸನಲ್ಲಿಗೆ ಹೋಗಿ ನೀನೆನ್ನಂ ಕೈಕೊಳಬೇಕು ಎಂದೊಡೆ ಆತನಿಂತೆಂದಂ ಅಂದರೆ ಗಾಂಗೆಯ್ಯನ ಮಾತಿನಲ್ಲಿ ಆಕೆಗೆ ಇನ್ನು ಭರವಸೆ ಇಲ್ಲ ಇನ್ನು ಆತನೊಂದಿಗೆ ಸಲಿಗೆ ಇರಲಿಕೆ ಇರಲಿಕ್ಕೆ ಅವಳಿಗೆ ಸಾಧ್ಯವಿಲ್ಲ ಆದ್ದರಿಂದ ನೆನಪಾಯಿತು ಹಿಂದೆ ತಾನು ಚಿಕ್ಕವಳಿದ್ದಾಗ ತನಗೆ ಉಂಗರವಿಟ್ಟು ತನ್ನನ್ನು ಒಲಿದಿದ್ದೇನೆ ಅಂತ ಸೂಚನೆ ಕೊಟ್ಟಂತಹ ಸಾಲ್ವ ಮಹಾರಾಜ ಅವನನ್ನು ಕಾಣುವುದಕ್ಕೆ ಅಂತ ಹೋಗ್ತಾಳೆ ತನ್ನನ್ನು ಅಂಗೀಕಾರ ಮಾಡಬೇಕು ಅಂತ ಕೇಳ್ತಾಳೆ ಆದರೆ ಅವನ ಪ್ರತಿಕ್ರಿಯೆಯನ್ನು ಈಗ ಕೇಳೋಣ ಅಂತು ತಂದು ತನ್ನ ತಮ್ಮಂ ವಿಚಿತ್ರ ಆಮುವರ್ಕನ್ನೆಯರಂ ಪಾಣಿಗ್ರಹಣಂ ಗೆಯವಾಗಳ್ ಎಲ್ಲರಿಂ ಪಾಣಿಗ್ರಹಣಂಗೆ ಎಲ್ಲರಿಂಪಿರಿಯಾಕೆ ನಿನ್ನನಲ್ಲದೆ ಪೆರರನುಲ್ಲೆಂಗೆಂದಿರ್ದೊಡೆ ಮತ್ತಿನಿರ್ವರುಮಂ ಮದುವೆಯಂ ಮಾಡಿ ಗಾಂಗೆಯನ್ ಅಂಬೆಯ ನಿಂತೆಂದ ಅತ್ತ ಇತ್ತ ಮಹೀತಳಂ ಉತ್ತ ಪನ್ನಗೋ ದಾತ್ತ ಸಮಸ್ತ ಲೋಕ ಮರಿದಿರೇ ಪೂಂಡಯನಗಾಗದು ಅಂಗಜೋತ್ಪತ್ತಿ ಸುಖಕ್ಕೆ ಸೋಲರಿಗುಂ ಪುರುಷ ವ್ರತಂ ಅತ್ತಿಗೆ ಎಂಬ ಎನಗೆ ಕುಮಾರ್ ಪಂಕಜ ಬಂಡಣದೊಳೆನ್ನ ನೋಡಿಸಿ ನಿನ್ನನ್ ಆ ಸರಿತ್ಸುತಂ ಕೊಂಡೊಯ್ದಂ ಆನು ಪೆಂಡತಿಯೇನಾದೇನ್ ಅದರಿಂ ಪೆಂಡಿರ್ ಪೆಂಡಿರೋಳು ಅದೆಂತೂ ಬೆರೆಸುವರಬಲೆ ಸಾಲು ಮಹಾರಾಜ ಹೇಳ್ತಾನೆ ಅಂಬೆ ಯುದ್ಧದಲ್ಲಿ ನನ್ನನ್ನು ಸೋಲಿಸಿದ್ದಾನೆ ಭೀಷ್ಮ ನನ್ನನ್ನು ಸೋಲಿಸಿ ಓಡಿಸಿ ನಿನ್ನನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಆಗ ಅಂಗೆಯ ಮಗನು ಅವನು ಪರಮ ವೀರ ಆ ವೀರನಲ್ಲಿ ಹೋರಾಡಿ ಸೋತಂತಹ ನಾನು ಅದು ಹೇಗೆ ವೀರನಾಗುತ್ತೇನೆ ನಾನು ಗಂಡಸೆಯಲ್ಲ ಅಲ್ಲ ಆ ಪರಮವೀರ ಗಂಡಸಿನಲ್ಲಿ ಸೋತಂತಹ ನಾನು ಹೆಂಗಸಲ್ವೇ ಹೆಂಗಸರು ಹೆಂಗಸರನ್ನು ಮದುವೆ ಆಗಲಿಕ್ಕೆ ಸಾಧ್ಯವೇ ಪೆಂಡಿರ್ ಪೆಂಡಿರೊಳ್ ಅದೆಂತು ಬೆರೆಸುವರ ಬಲೆ ಸಾಲ್ವ ತನ್ನ ಅಸಹಾಯಕತೆಯನ್ನು ಬಹಳ ಜಾಣತನದಿಂದ ಹೇಳಿ ಆಕೆಯನ್ನು ನಿರಾಕರಿಸುತ್ತಾನೆ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾನೆ ಒಂದೇ ಒಂದು ಆಸೆ ಇದ್ದದ್ದು ಕಿರಿಯಂದಿನಲ್ಲಿ ತನ್ನನ್ನು ಪ್ರೀತಿಸಿದಂತಹ ಸಾಲು ಮಹಾರಾಜ ತನ್ನ ಕೈ ಬಿಡುವುದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಹೋಗಿದ್ದಾಳೆ ಆದರೆ ಈಗ ಆ ಆಸೆಯು ಕಮರಿ ಹೋಯಿತು ಮುಂದೇನು ಮಾಡುವುದು ಚಿಂತೆ ಅಂಬೆಗೆ ಅಂಬೆ ಸ್ವಾಭಿಮಾನಿ ಹೆಂಗಸು ಆಕೆಗೆ ಸೋಲನ್ನು ತೆರೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮಾನಸಿಕವಾಗಿ ತೊಳಲಾಟ ಮಾಡಿಕೊಂಡು ವಿಹ್ಕುಲಚಿತ್ತಳಾಗಿ ಮುಂದೇನು ಮಾಡುವುದು ಅಂತ ಯೋಚನೆ ಮಾಡ್ತಾಳೆ ದುಃಖ ಉಂಟಾಗ್ತದೆ ಶೋಕ ಉಂಟಾಗ್ತದೆ ಇಂದ ಕ್ರೋಧ ಉಂಟಾಗ್ತದೆ ಆ ಕಾರಣದಿಂದ ವೈರ ಉಂಟಾಗ್ತದೆ ಯೋಚನೆ ದಾರಿ ಬದಲಿಸುತ್ತದೆ ಇನ್ನೇನು ಮಾಡುವುದು ಅಂತಂದುಕೊಂಡಾಗ ಅವಳಿಗೆ ಅನ್ನಿಸಿದ್ದಿಷ್ಟೇ ಗೆದ್ದು ತಂದ ಭೀಷ್ಮರು ನಡು ನೀರಿನಲ್ಲಿ ಕೈಬಿಟ್ರು ಪ್ರೀತಿಸಿದ ಸಾಲ್ವನ ಮನಸ್ಸನ್ನು ಒಡಂಬಡಿಸಲಾರದೆ ಇನ್ನೇನು ಮಾಡುವುದು ಅಂತಂದಾಗ ಭೀಷ್ಮರನ್ನೇ ಮದುವೆ ಆಗಬೇಕು ಅದಕ್ಕಾಗಿ ಯಾರಿಂದ ಹೇಳಿಸಬಹುದು ಅಂತ ಯೋಚನೆ ಮಾಡುವ ಹೊತ್ತಿಗೆ ಆಕೆಗೆ ನೆನಪಾದದ್ದು ಭೀಷ್ಮರ ವಿದ್ಯಾಗುರುವಾದಂತಹ ಧನುರ್ವಿದ್ಯಾಗುರುವಾದಂತಹ ಪರಶುರಾಮಾಚಾರ್ಯರು ಆದ್ದರಿಂದ ಸಾಲ್ವನಂ ಒಡಂಬಡಿಸಲಾರದೆ ಪರಶುರಾಮನಲ್ಲಿಗೆ ಹೋಗಿ ಭೀಷ್ಮನು ಎನ್ನಂ ಸ್ವಯಂವರದೊಳ್ ನೆರೆದ ಅರಸುಮಕ್ಕಳು ಎಲ್ಲರೂ ಮನ್ ಓಡಿಸಿಕೊಂಡು ಬಂದು ಎನ್ನ ಮದುವೆಯ ನಿಲೊಲ್ಲದೆ ಅಟ್ಟಿ ಕಳೆದೊಡೆ ಎನ್ನ ದಿವಸಮುಂ ಜೌವನಮುಂ ಅಡವಿಯೊಳಗೆ ಪೂತಪೂವಿನಂತೆ ಕಿಡಲೀಯದೆ ಆತನನ್ನು ಎನ್ನಂ ಪಾಣಿಗ್ರಹಣಂಗೆಯುವಂತು ಮಾಡು ಮಾಡಲಾರದೊಡೆ ಕಿಚ್ಚಂ ದಯಗೈಯುವುದು ಎಂದು ಅಂಬೆ ಕಣ್ಣನೀರಂ ತುಂಬೆ ಅಂಬೆಯ ಮಾನಸಿಕ ತೊಳಲಾಟ ಈ ದ್ವಂದ್ವ ಈ ದುಃಖ ಈ ಕೋಪತಾಪಗಳು ಇವಕ್ಕೆಲ್ಲ ಕೊನೆಯಲ್ಲಿ ಈ ಯೋಚನೆಯಲ್ಲಿದ್ದಾಗ ಆಕೆಗೆ ನೆನಪಾತದ್ದು ಭೀಷ್ಮನ ಗುರು ಪರಶುರಾಮರು ಒಂದು ಸಣ್ಣ ಆಸೆಯ ಎಳೆ ಅವರ ಮಾತಿಗಾದರೂ ಬೆಲೆ ಭೀಷ್ಮರು ತನ್ನನ್ನು ಮದುವೆಯಾದರೆ ತನ್ನ ಜನ್ಮ ಸಾರ್ಥಕವಾಗ್ತದೆ ಎನ್ನುವ ಭಾವ ಆದ್ದರಿಂದ ಆಕೆ ನಾಚಿಕೆ ಬಿಟ್ಟು ಗುರು ಪರಶುರಾಮರತ್ರ ಹೋಗಿ ಭೀಷ್ಮನು ಸ್ವಯಂವರದಲ್ಲಿ ಸೇರಿದ್ದ ಎಲ್ಲ ರಾಜಕುಮಾರನ್ನು ಓಡಿಸಿ ತನ್ನನ್ನು ಅಪಹರಿಸಿಕೊಂಡು ಬಂದ ಗೆದ್ದು ತಂದದ್ದು ಅಂತಾನೆ ಆದರೆ ಮದುವೆ ಆಗಲಿಲ್ಲ ನನ್ನನ್ನು ಮತ್ತೆ ಹಿಂದಕ್ಕೆ ಕಳಿಸಿದೆನು ನನ್ನ ಯೌವನ ಕಾಡಿನಲ್ಲಿ ಬಿಟ್ಟ ಹೂವಿನಂತೆ ವ್ಯರ್ಥವಾಗದ ಹಾಗೆ ಆತನು ನನ್ನ ಕೈಯನ್ನು ಹಿಡಿಯುವಂತೆ ಮಾಡುವ ಗುರುವೇ ಹಾಗೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ನನಗೆ ಬೆಂಕಿಯನ್ನು ದಯಪಾಲಿಸು ಎಂಬುದಾಗಿ ಅಂಬೆಯು ಕಣ್ಣೀರು ತುಂಬಿಕೊಂಡು ಬಹಳ ದಯನೀಯವಾದ ಸ್ಥಿತಿಯಲ್ಲಿ ಗುರು ಪರಶುರಾಮರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾಳೆ ಪರಶುರಾಮರಿಗೆ ಈ ಒಬ್ಬಳು ಸ್ತ್ರೀಯು ಬಂದು ಶಿಷ್ಯ ಭೀಷ್ಮನ ವಿರುದ್ಧ ಈ ಬಗೆಯಲ್ಲಿ ಹೇಳುತ್ತಿರಬೇಕು ದೂರುತ್ತಿರಬೇಕಾದರೆ ನಿಜಕ್ಕೂ ಅವರಿಗೆ ಬೇಸರವಾಯಿತು ಯಾಕೆಂದರೆ ಒಬ್ಬಳು ಕನ್ನಿಕೆಯ ಕಣ್ಣೀರನ್ನು ನೋಡಿ ಹಾಗೆ ಸುಮ್ಮನೆರ್ಲಿಕ್ಕಾಗ್ತದ ಅದಕ್ಕೆ ಕಾರಣನಾಗಿದ್ಯಾರು ಅಂತಂದರೆ ತನ್ನ ಶಿಷ್ಯನೇ ತನ್ನ ಶಿಷ್ಯ ತಪ್ಪು ಮಾಡಿದರೆ ಅದರ ನೈತಿಕೊಳೆ ಯಾರದು ಗುರುವಿನದ್ದೇ ಆದ್ದರಿಂದ ಗುರುವಿನ ಮನಸ್ಸು ಗುರುವಿನ ಕರುಳು ಚುರುಕಂತದೆ ಜೊತೆಗೆ ಇಂಥದ್ದನ್ನು ಮಾಡಿದ ತನ್ನ ಶಿಷ್ಯನ ಮೇಲೆ ಕೋಪ ಬರ್ತದೆ ಮೊರೆಹೊಕ್ಕ ಅಂಬೆಗೆ ಅಭಯವನ್ನು ನೀಡಿ ತನ್ನ ಶಿಷ್ಯರಂತಹ ಭೀಷ್ಮನಿಗೆ ಹೇಳಿ ಕಳಿಸ್ತಾನೆ ಆದರೆ ಗುರುಗಳ ಮಾತನ್ನು ಮೀರು ಕೆಲಸವನ್ನು ಆತನು ಮಾಡ್ತಾನೆ ನನ್ನ ಧೀರ ಪ್ರತಿಜ್ಞೆ ಮೂರು ಲೋಕಕ್ಕೆ ಗೊತ್ತಿದೆ ಗುರುಗಳೇ ಇದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ ಹಾಗಾದ ನನ್ನೊಂದು ಯುದ್ಧ ಮಾಡುವಂತ ಹೇಳಿದಂತಹ ಪಂಥಾತ್ಮಾನವನ್ನು ಸ್ವೀಕರಿಸಿದಂತಹ ಆತ ಪರಶುರಾಮ ರೊಟ್ಟಿಗೆ ಯುದ್ಧ ಮಾಡ್ತಾನೆ ಆದರೆ ಘನಘೋರ ಸಂಗ್ರಾಮ ಪರಶುರಾಮ ಗೆಲ್ಲಿಕೆ ಸಾಧ್ಯ ಆಗಲಿಲ್ಲ ಶಿಷ್ಯ ಅದಿಚ್ಛೆ ಪರಾಜಯ ಎನ್ನುವಂತೆ ಗುರು ಶಿಷ್ಯನಲ್ಲಿ ಸೋತ ಅಂಬೆ ನಿರಾಶೆಯಿಂದ ಕ್ರೋಧಗೊಂಡು ಅಗ್ನಿ ಪ್ರವೇಶ ಮಾಡಿ ಸಾಯ್ತಾಳೆ ಆ ಬಳಿಕ ಮುಂದೆ ಈ ಸೇಡು ತೀರಿಸುವುದಕ್ಕೆ ದೃಪದನ ಮಹಾರಾಣಿಗೆ ಮಗನಾಗಿ ಹುಟ್ಟಿ ಕಾರಣಾಂತರದಿಂದ ಶಿಖಂಡಿಯಾಗಿ ಭೀಷ್ಮನ ಅವಸಾನಕ್ಕಾಗಿ ಭೀಷ್ಮನ ಮಿಲನ ಪ್ರತೀಕಾರಕ್ಕೂ ಸಾಧಿಸುವುದಕ್ಕಾಗಿ ಕಾಯುತ್ತಿದ್ದಳು ಇತ್ತ ಭೀಷ್ಮರ ಬೆಂಬಲದೊಳ್ ವಿಚಿತ್ರವೀರ್ಯನೂ ಅವೀರ್ಯನೂ ಆಗಿ ಕೆಲವು ಕಾಲಂ ರಾಜ್ಯಲಕ್ಷ್ಮಿಯಂತ ಆಳದಿ ರಾಜಯಕ್ಷ್ಮತಪ್ತ ಶರೀರನ ಆತ್ಮಜ ವಿಗತ ಜೀವಿಯಾಗಿ ಪರಲೋಕಪ್ರಾಪ್ತನಾದೊಡೆ ಗಂಗೆಯ್ಯನೂ ಸತ್ಯವತಿಯೂ ಅತ್ಯಂತ ಶೋಕಾನಲ ಮಾನ ಮಾನಸಕ್ಕಳಾಗಿ ಆತಂಗೆ ಪರಲೋಕ ಕ್ರಿಯೆಗಳಂ ಮಾಡಿ ರಾಜ್ಯಂ ಮಮ್ಮಲ ಮಮ್ಮಲಮರುಗಿ ಯೋಜನ ಗಂಧಿ ಸಿಂಧುಪುತ್ರನನ್ ಇಂತೆಂದಳ್ ಈ ಕಡೆಗೆ ವಿಚಿತ್ರವೀರ್ಯನು ಭೀಷ್ಮರ ಸಹಾಯದಿಂದ ತಡೆಯಿಲ್ಲದ ಪರಾಕ್ರಮಿಯಾಗಿ ಕೆಲವಾರು ಕಾಲ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಧರಿಸುತ್ತಾನೆ ಅಕಾಲದಲ್ಲಿ ಕ್ಷಯರೋಗದಿಂದ ಮೃತನಾಗುತ್ತಾನೆ ಆದರೆ ಅವನಿಗೆ ಮಕ್ಕಳಿಲ್ಲದೆಯೇ ಸತ್ತ ಕಾರಣದಿಂದ ರಾಜ್ಯ ಅನಾಯಕವಾಗುತ್ತದೆ ಭೀಷ್ಮರಿಗೂ ಸತ್ಯವತಿಗೂ ಇದರ ಬಗ್ಗೆ ಬಹಳ ಚಿಂತೆ ಕಾಡುತ್ತದೆ ಮಗ ಸತ್ತಿದ್ದಾನೆ ಭೀಷ್ಮನು ಸತ್ಯವತಿಯು ಇಬ್ಬರೂ ಕೂಡ ಹೊಟ್ಟೆಗೆ ಬೆಂಕಿ ಬಿದ್ದ ಹಾಗೆ ದುಃಖಾಕಿನಿಂದ ಸುಡಲ್ಪಟ್ಟ ಮನಸ್ಸುಳ್ಳವರಾಗಿ ತಂಗಾಲಾಗಿದ್ದಾರೆ ಆದರೂ ಅನಿವಾರ್ಯ ಅವರಿಗೆ ಉತ್ತರ ಕ್ರಿಯಾದಿ ಸದ್ಗತಿ ಕಾರ್ಯಗಳನ್ನು ಮಾಡಬೇಕಾಗ್ತದೆ ತಂದೆ ತಾಯೆಂದಿರೇ ಮಕ್ಕಳಿಗೆ ಇಂಥ ಉತ್ತರ ಕ್ರಿಯೆಯನ್ನು ಮಾಡುವಂತಹ ಕಾರ್ಯಕ್ರಮ ಬಂತು ಅಂದರೆ ಅದಕ್ಕಿಂತ ಬೇಸರ ಸಂಗತಿ ಬೇರೆ ಉಂಟೆ ಆದರೂ ಉಪಾಯವೇ ಇಲ್ಲ ಮಾಡಿ ರಾಜ್ಯಕ್ಕೆ ರಾಜನೇ ಇಲ್ಲದಾದದ್ದಕ್ಕೆ ಬಹಳ ದುಃಖ ಪಡ್ತಾರೆ ಯೋಜನೆಗಂಧಿಗಂತೂ ಬಹಳ ಚಿಂತೆಯಾಯಿತು ಯಾಕೆ ಅಂತಂದರೆ ತನ್ನಲ್ಲಿ ಹುಟ್ಟತಕ್ಕಂತಹ ಮಕ್ಕಳಿಗೆ ಸಾಮ್ರಾಜ್ಯ ಸಿಗ್ತದೆ ಅಂತ ಸಂಭ್ರಮಪಟ್ಟವಳು ಭೀಷ್ಮ ಅದಕ್ಕಾಗಿ ಎಂತಹ ಮಹಾತ್ಯಾಗವನ್ನು ಮಾಡಿದ್ದಾನೆ ತನ್ನ ತಂದೆಯ ಆಸೆಯನ್ನು ಈಡೇರಿಸುವುದಕ್ಕಾಗಿ ಭೀಷ್ಮ ತನ್ನ ಯೌವನವನ್ನು ವ್ಯರ್ಥ ಮಾಡಿದ್ದಾನೆ ವಿವಾಹವಾಗಬೇಕಾದ ಕಾಲದಲ್ಲಿ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿದ್ದಾನೆ ಹೀಗಾಗಿ ಅಂತಹ ಪ್ರತಿಜ್ಞೆಗೂ ಅಂತಹ ತ್ಯಾಗಕ್ಕೂ ಯಾವ ಬೆಲೆ ಬಂತು ಇವತ್ತು ಸತ್ಯವತೆಯಲ್ಲಿ ಹುಟ್ಟಿದ ಮಕ್ಕಳು ಯಾರೊಬ್ಬರೂ ಇಲ್ಲ ಯೋಜನಗಂಧಿಗೆ ಚಿಂತೆ ಯಾರದ್ದದುವೆ ಇದು ಷರತ್ತಿನ ಮದುವೆ ಷರತ್ತಿನ ಮದುವೆ ಯಾವ ರೀತಿಯಲ್ಲಿ ವಿಫಲವಾಯಿತು ಎನ್ನುವುದರ ಬಗ್ಗೆ ಅವಳಿಗೆ ಚಿಂತೆ ಯಾವತ್ತಿದ್ದರೂ ಕೂಡ ಷರತ್ತಿನ ಮದುವೆಗಳು ಸಫಲವಾಗುವುದಿಲ್ಲ ಎನ್ನುವುದಕ್ಕೆ ಇನ್ನೂ ಹಲವು ದೃಷ್ಟಾಂತಗಳಿವೆ ಅದರಲ್ಲಿ ಇದು ಒಂದು ಅಕ್ಕಮಹಾದೇವಿಯ ಕಥೆಯೂ ಹಾಗೆಯೇ ಇದೆ ಷರತ್ತಿನ ಮದುವೆ ಎಂತಹ ಸೋಲಿನಲ್ಲಿ ಪರ್ಯವಸಾನವಾಗಿದೆ ಎಂದು ತನ್ನ ಕೃತ್ಯಕ್ಕೆ ತಾನೇ ಪಶ್ಚಾತ್ತಾಪ ಯೋಜನಗಂಧಿಯಾದ ಸತ್ಯವತಿಯು ಭೀಷ್ಮನಿಗೆ ಹೀಗೆ ಹೇಳುತ್ತಾಳೆ ಮಗನೆಂಬಂತೂ ಧರಿತ್ರಿ ನಿನ್ನನುಜರಂ ಕೈಕೊಂಡು ಮುಂಪೂಣ್ದ ನನ್ನಿಗೆ ಬನ್ನಂ ಬರಲೀಯದೇ ಆರ್ತು ಎಸಗಿದ ಈ ವಿಖ್ಯಾತಿಯು ಕೀರ್ತಿಯು ಮುಗಿಲಂ ಮುಟ್ಟಿದುದಲ್ತೆ ನಮ್ಮ ಕುಲದೊಳ್ ಮಕ್ಕಳ್ ಪೆರರ್ ನೀನೇ ಜಟ್ಟಿಗನೈ ಮುನ್ನಿನ ಒರಂಟು ಬೇಡ ಮಗನೇ ಕೈಕೊಳ್ ಧರಾಭಾರಮಂ ಇಡಿಯ ಲೋಕವೇ ನಿನ್ನನ್ನು ಮಗ ಅಂತ ಹೆಮ್ಮೆಪಟ್ಟು ಗುರುತಿಸುತ್ತದೆ ಭೀಷ್ಮ ಯಾಕೆಂದರೆ ನಿನ್ನ ತಂದೆಯ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ತಂದೆಯ ಬಯಕೆಯನ್ನು ಪೂರೈಸುವುದಕ್ಕಾಗಿ ತಂದೆಯ ದಾಂಪತ್ಯವನ್ನು ನೇರ್ಪುಗೊಳಿಸುವುದಕ್ಕಾಗಿ ನೀನು ನಿನ್ನ ದಾಂಪತ್ಯವನ್ನು ತ್ಯಜಿಸಿದವನು ಹಕ್ಕಿನಲ್ಲಿ ನಿನಗೆ ದೊರೆಯಬೇಕಾದ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟವನು ಇಂತಹ ಮಹಾತ್ಯಾಗಿಯಾದಂತಹ ತಂದೆಯ ಮೇಲೆ ಅತಿಯಾದ ಪ್ರೀತಿ ಇರತಕ್ಕಂತಹ ತಂದೆ ತಾಯಿಯರನ್ನು ಓಲೈಸತಕ್ಕಂತಹ ತನ್ನ ಹಕ್ಕನ್ನು ತ್ಯಾಗ ಮಾಡಿ ಕರ್ತವ್ಯವನ್ನು ಮಾತ್ರ ಸ್ವೀಕರಿಸಿಕೊಂಡಂತಹ ಅದನ್ನು ಚಾಚೂ ತಪ್ಪದೆ ಪಾಲಿಸಿದಂತಹ ಭೀಷ್ಮ ಮಗ ಅಂದರೆ ಮಗ ಇವನೇ ಅಂತ ಮೂರು ಜಗತ್ತು ಕೊಂಡಾಡುವ ಹಾಗೆ ಬದುಕಿ ಬಾಳಿದ ನೀನು ನಿನ್ನ ತಮ್ಮಂದಿರನ್ನು ಸ್ವೀಕರಿಸಿ ಅವರಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ನಿನಗೆ ದೊರೆಯಬೇಕಾಗಿದ್ದನ್ನು ಅವರಿಗೆ ಬಿಟ್ಟುಕೊಟ್ಟು ನಿನ್ನ ಪ್ರತಿಜ್ಞೆಗೆ ಯಾವುದೇ ಬಗೆಯ ಭಂಗ ಬಾರದ ಹಾಗೆ ಈ ಕೀರ್ತಿವಂತನಾಗಿ ಬಾಳಿದ್ದೀಯಲ್ಲ ಸಮರ್ಥನಾಗಿ ರಾಜ್ಯಭಾರ ಮಾಡಿದ್ದೀಯಲ್ಲ ಅವರನ್ನು ಮುಂದಿಟ್ಟುಕೊಂಡು ಮಾಡಿದಂತಹ ಈ ನಿನ್ನ ಕೆಲಸ ಈ ನಿನ್ನ ಕರ್ತವ್ಯ ನೀನು ನಿಜವಾಗಿಯೂ ಅತ್ಯುನ್ನತಿಯೊಳ ಅಮರ ಸಿಂಧೂದ್ಭವಂ ಪಂಪನ ಮಾತಿಗೆ ಒಂದು ನಿದರ್ಶನವಾಗಿ ಬಿಟ್ಟೆಯಲ್ಲ ಮಗನೇ ನಮ್ಮ ಕುಲದಲ್ಲಿ ಬೇರೆ ಮಕ್ಕಳಿಲ್ಲ ನೀನೇ ಮಗ ಲೋಕವು ಹೇಳುವ ಮಗನೂ ನೀನೇ ಈಗ ನನಗೆ ಉಳಿದಿರುವ ಮಗನೂ ನೀನೇ ಇನ್ನು ಬೇರೆ ಮಕ್ಕಳ ಆಸೆ ನನಗೆ ಇಲ್ಲ ಮಗನೇ ನಮ್ಮ ವಂಶಕ್ಕೆ ಬೇರೆ ಮಕ್ಕಳು ಬೇಡವೇ ಬೇಡ ಅದರ ಗೊಡವೆಯನ್ನೇ ಬಿಟ್ಟೆ ನಾನು ಶೂರನಾಗಿದ್ದೀಯೇ ಧೀರನಾಗಿದ್ದೀಯೇ ಗಂಭೀರನಾಗಿದ್ದೀಯೇ ಸಮರ್ಥನೂ ಆಗಿದ್ದೀಯೆ ಆದರೆ ಹೊರಟತನ ಮಾಡ್ತಾ ಇದ್ದೀಯೇ ಹೊರಟತನ ಬೇಡ ಮಗನೇ ಈ ಸಾಮ್ರಾಜ್ಯ ಭಾರವನ್ನು ನೀನೇ ಹೊರು ಇದರ ನಿಜವಾದ ಉತ್ತರಾಧಿಕಾರಿ ನೀನೇ ನಿನ್ನಿಂದಲೇ ಈ ಸಾಮ್ರಾಜ್ಯ ಶೋಭೆಯಿಂದ ಕೂಡಲಿ ಅಂತ ಪ್ರೀತಿಯಿಂದ ಕೇಳ್ತಾಳೆ ಈ ಸಂದರ್ಭದಲ್ಲಿ ನಮಗೆ ರಾಮಾಯಣದ ನೆನಪಾಗ್ತದೆ ರಘುಕುಲ ರಾಮನಾದಂತಹ ಶ್ರೀರಾಮಚಂದ್ರನು ತಂದೆಯ ಮಾತುಗಳನ್ನು ಪೂರೈಸುವುದಕ್ಕಾಗಿ ಕಾಡಿಗೆ ನಡೆದವನು ಮರುದಿನ ಪಟ್ಟಾಭಿಷೇಕ ಅಂತ ಅಂದುಕೊಂಡಿದ್ದರೂ ಅದಕ್ಕೆಲ್ಲ ಸಿದ್ಧತೆಗಳನ್ನು ನಡೆದಿದ್ದರೂ ಕೂಡ ಪಿತೃವಾಕ್ಯ ಪರಿಪಾಲನೆಗಾಗಿ ಅದೆಲ್ಲವನ್ನು ತ್ಯಾಗ ಮಾಡಿ ಹದಿನಾಲ್ಕು ವರ್ಷ ವನವಾಸ ಮಾಡಿದವನು ಮಗ ಎಂದರೆ ಶ್ರೀರಾಮಚಂದ್ರ ಆ ಯುಗದಲ್ಲಿ ಹಾಗಾದರೆ ಈ ಯುಗದಲ್ಲಿ ಭೀಷ್ಮ ತಂದೆ ಶಂತನುವಿನ ಬಯಕೆಯನ್ನು ಪೂರೈಸುವುದಕ್ಕಾಗಿ ಮನದಾಸೆಯನ್ನು ಈಡೇರಿಸುವುದಕ್ಕಾಗಿ ದುಃಖವನ್ನು ಹೋಗಲಾಡಿಸುವುದಕ್ಕಾಗಿ ತನ್ನ ಸರ್ವಸ್ವನ್ನೂ ತ್ಯಾಗ ಮಾಡಿದ ಭೀಷ್ಮ ಎಂಥ ವ್ಯಕ್ತಿತ್ವ ಅದಕ್ಕೆ ಹೇಳೋದು ಲೋಕಮೆಚ್ಚಿದ ಮಕ್ಕಳು ಲೋಕಪ್ರಸಿದ್ಧರಾದಂತಹ ಮಕ್ಕಳು ಇದ್ದರೆ ಹೀಗಿರಬೇಕು ಎನ್ನುವಂತೆ ಬದುಕಿ ಬಾಳಿದವರು ಉಶ ಪುರಾಣ ಪ್ರಸಿದ್ಧರಾಗಿರತಕ್ಕಂತಹ ಮನುಷ್ಯರು ಹೀಗೇ ಒಂದಲ್ಲ ಒಂದು ಬಗೆಯಲ್ಲಿ ಸಾಧನೆ ಮಾಡಿದವರು ಅದನ್ನು ಬೇರೆ ಬಗೆಯಲ್ಲೂ ವಿಮರ್ಶೆ ಮಾಡತಕ್ಕಂಥವರನ್ನು ನಾವು ಕಾಣಬಹುದು ಅಂತೂ ಮಗ ಹೀಗಿರಬೇಕು ಅಂತ ಭೀಷ್ಮನನ್ನು ಕೊರತು ತಾಯಿ ಸತ್ಯವತಿ ಹೊಗಳ್ತಾಳೆ ಮೆಚ್ಚುಗೆ ವ್ಯಕ್ತಪಡಿಸ್ತಾಳೆ ಸಾಮ್ರಾಜ್ಯಕ್ಕೆ ಅವನೇ ಒಡೆಯನಾಗಬೇಕು ಅಂತ ವಿನೀತನಾಗಿ ಪ್ರಾರ್ಥಿಸ್ತಾ ಇದ್ದಾಳೆ ಯಾಕಂದರೆ ಮಗನಾಗಿದ್ದರೂ ಕೂಡ ಅವನನ್ನು ಒಪ್ಪಿಸಬೇಕಾದರೆ ತಾಯಿ ಪ್ರಾರ್ಥನೆ ಮಾಡಬೇಕು ಮಾಡಲೇಬೇಕಾಗ್ತಾಳೆ ಹೊರಟುತನ ಬೇಡ ಮಗನೇ ರಾಜ್ಯಭಾರವನ್ನು ನೀನೇ ವಹಿಸಿಕೋ ಅಂತ ಬಹಳ ಪ್ರೀತಿಯಿಂದ ಅಂತಃಕರಣಪೂರ್ವಕವಾಗಿ ಅವಳು ಕೇಳ್ತಾ ಇದ್ದಾಳೆ ಬೇಡ್ತಾ ಇದ್ದಾಳೆ ಭೀಷ್ಮನಲ್ಲಿ ಮಗನೇ ನೀನೇ ರಾಜ್ಯಭಾರವನ್ನು ವಹಿಸಿಕೋ ಎಂದು ನಿನ್ನ ನಿನಿತಂ ಕೈಯೊಡ್ಡಿ ಬೇಡಿದೆನೆಂದು ಸತ್ಯವತಿಗೆ ಅಮರಾಪಗಾನಂದನನ್ ಇಂತೆಂದಂ ಭೀಷ್ಮನನ್ನು ಕೈಯೊಡ್ಡಿ ಬೇಡಿದಂತಹ ಸತ್ಯವತಿಗೆ ಅಮರಗಂಗಾ ನದಿಯ ವರಪುತ್ರನಾದ ಭೀಷ್ಮನು ಹೀಗೆ ಹೇಳ್ತಾನೆ ಕಿಡುಗುಮೆ ರಾಜ್ಯಂ ರಾಜ್ಯದ ನಾನು ಎರಡನ್ನುಡಿದೊಡೆ ಹರಿಹರ ಹಿರಣ್ಯ ಗರ್ಭರ ನಗದೇ ಇ ಸಾಮ್ರಾಜ್ಯ ಕೆಡುವಂಥದ್ದೇ ಅದು ಕೆಡತಕ್ಕದ್ದೇ ಅದು ಅಶಾಶ್ವತವೇ ನಶ್ವರವಾದ ರಾಜ್ಯದಿಂದ ನನಗೇನಾಗುತ್ತದೆ ರಾಜ್ಯದ ತೊಡಕು ನನಗೆ ಬೇಕಾಗಿಲ್ಲ ನನ್ನ ಬದುಕು ಎಂದರೆ ಅದು ಸತ್ಯದ ಬದುಕು ಪ್ರತಿಜ್ಞೆಯ ಬದುಕು ನಾನು ಸತ್ಯ ಸತ್ಯಪ್ರತಿಜ್ಞನಾಗಿ ಅದಕ್ಕೆ ವಿರೋಧವಾಗುವಂತೆ ನಡೆದರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ನಗುವುದಿಲ್ವೇ ಅಪಹಾಸ್ಯ ಮಾಡಲಾರರೇ ಆದ್ದರಿಂದ ನಾನು ನನ್ನ ಪ್ರತಿಜ್ಞೆಯನ್ನು ಮೀರಿ ನಿಮ್ಮ ಈ ಬೇಡಿಕೆಯನ್ನು ಈಡೇರಿಸಲಾರೆ ನಮ್ಮ ದಯಮಾಡಿ ನನ್ನನ್ನು ಒತ್ತಾಯ ಮಾಡಬೇಡಿ ಹಿಮಕರನ್ ಆತ್ಮಶೇತರುಚಿಯಂ ದಿನನಾಯಕನ್ ಉಷ್ಣಬೀಧಿತಿ ಕ್ರಮವಂ ಅಗಾಧವಾರಿಯೇ ಗುಣ್ಪನ್ ಇಳಾವಧು ತನ್ನ ತಿಂಡ್ಪನ್ ಉತ್ತಮ ಕುಲಶೈಲಂ ಉನ್ನತಿಯನ್ ಏಳಿದವಾಗಿ ಬಿಸುಳುಪಡಂ ಬಿಸುಳುಕೆಮ ಬಿಸುಡೆಂ ಅಂಬಿಕೆ ಮದೀಯ ಪುರುಷವ್ರತಮಂ ಒಂದುಮನ್ ಚಂದ್ರನು ತನ್ನ ಶೈತ್ಯವನ್ನು ಸೂರ್ಯನು ತನ್ನ ಬಿಸುಪನ್ನು ಆಳವಾದ ಸಮುದ್ರವು ತನ್ನ ಗಾಂಭೀರ್ಯವನ್ನು ಭೂದೇವಿಯು ತನ್ನ ಭೂಭಾರವನ್ನು ಶ್ರೇಷ್ಠವಾದ ಕುಲಪರ್ವತಗಳ ತಮ್ಮ ಔನ್ನತ್ಯವನ್ನು ಬಿಸುಟರೂ ಬಿಸಾಡಲಿ ಅವರು ಹಾಸ್ಯಾಸ್ಪದರಾದರೆ ಆಗಲಿ ಆದರೆ ತಾಯೇ ನಾನಂತೂ ನನ್ನ ಬ್ರಹ್ಮಚರ್ಯದ ವ್ರತವೊಂದನ್ನು ಮಾತ್ರ ತೊರೆಯುವುದಿಲ್ಲ ಎಂದು ಭೀಷ್ಮ ತನ್ನ ಪ್ರತಿಜ್ಞೆಯನ್ನು ಸ್ಪಷ್ಟಪಡಿಸುತ್ತಾನೆ ದೃಢ ನಿಶ್ಚಯವನ್ನು ಹೇಳ್ತಾನೆ ಇದರ ಪದವಿಭಾಗವನ್ನು ಇನ್ನಷ್ಟು ವಿರಳವಾಗಿ ಮಾಡಬಹುದೇನು ಹಿಮಕರಂ ಆತ್ಮಶೀತರುಚಿಯಂ ಬಿಸುಳುಪೊಡಂ ಬಿಸುಳು ಕೆಮ ಅಂಬಿಕೆ ಮದೀಯ ಪುರುಷ ವ್ರತಮಂ ಬಿಸುಡೆನ್ ಉಷ್ಣದೀಧಿತಿ ಕ್ರಮಮಂ ಬಿಡಂ ಬಿಸುಳ್ಕೆಮ ಅಂಬಿಕೆ ಅಗಾಧವಾರೀಧಿಯೇ ತನ್ನ ಗುಣಪಂ ಬಿಕೇ ಮದೀಯಪುರುಷವ್ರತಮ ಬಿಸುಡೆಂ ಇಳಾವಧು ತನ್ನ ತಿಂಡ್ ಬಿಸುಳುಪ್ಪಡಂ ಬಿಸುಳುಕೆಮ ಉತ್ತಲಶೈಲ ಉನ್ನತಿಯಂ ಬಿರುಷವ್ರತ ಉತ್ತಮ ಕುಲಶೈಲ ಉನ್ನತಿಯಂ ಬಿಡಂ ಬಿಸುಳುಕೆಮ ಮದೀಯುರುಷವ್ರತಮುಡೆಂ ಅಂಬಿಕೆ ಅಂದರೆ ಸೂರ್ಯ ಚಂದ್ರ ಸಮುದ್ರ ಭೂಮಿ ಪರ್ವತಗಳು ಎಲ್ಲವೂ ತಮ್ಮ ಗುಣವನ್ನು ಬಿಟ್ಟುಕೊಟ್ಟರೂ ಸರಿ ನಾನು ನನ್ನ ಗುಣವನ್ನು ಬಿಡಲಾರೆ ಅಸಂಭಾವ್ಯಗಳು ಸಂಭವವಾದರೂ ಚಿಂತೆ ಇಲ್ಲ ನನ್ನ ದೃಢ ಪ್ರತಿಜ್ಞೆ ಅದು ಬದಲಾಗಲಾರದು ಎನ್ನುವುದನ್ನು ಸ್ಪಷ್ಟಪಡಿಸ್ತಾನೆ ಹೀಗೆ ಭೀಷ್ಮ ತನ್ನ ಪ್ರತಿಜ್ಞೆಯನ್ನು ತಪ್ಪಲಾರೇ ಅಂತ ತಾಯಿಯಲ್ಲಿ ಖಡಾಖಂಡಿತವಾಗಿ ಹೇಳುತ್ತಾನೆ ಗಾಂಭೀರ್ಯಕ್ಕೆ ಹೆಸರಾದ ನೀಲಾಕರ ಕಡಲು ಕೂಡ ತಮ್ಮ ಮೇರೆಯನ್ನು ದಾಟಿದರೂ ಚಿಂತೆ ಇಲ್ಲ ಭೀಷ್ಮ ಮತ್ತು ಅರಿಕೇಸರಿ ಗಾಂಗೆಯ್ಯನು ಪ್ರತಿಜ್ಞಾ ಗಾಂಗೆಯನು ಓರ್ಮೆ ನುಡಿದ ತಪ್ಪುವರೇ ಅಂದರೆ ಭೀಷ್ಮನನ್ನು ಅರಿಕೇಸರಿಯನ್ನು ಅಭೇದವಾಗಿ ಇಲ್ಲಿ ವರ್ಣಿಸ್ತಾ ಇದ್ದಾನೆ ನಿಜವಾಗಿ ಕಾವ್ಯದಲ್ಲಿ ಅರ್ಜುನನನ್ನು ಅರಿಕೇಸರೆಯನ್ನು ವರ್ಣಿಸುವಂತಹದ್ದು ಆದರೆ ಸಮಯ ಸಂದರ್ಭ ಸಿಕ್ಕಾಗೆಲ್ಲ ಅರಿಕೇಸರೆಯನ್ನು ಹೊಗಳಬೇಕು ಅದಕ್ಕಾಗಿ ಇಲ್ಲಿ ಭೀಷ್ಮನ ಜೊತೆಗೆ ಅರಿಕೇಸರೆಯನ್ನು ತುಲನೆ ಮಾಡಿ ಭೀಷ್ಮನೂ ಅರಿಕೇಸರಿಯು ಒಂದು ಬಾರಿ ಮಾಡಿದ ಭಾಷೆಯನ್ನು ಯಾವತ್ತೂ ತಪ್ಪುವುದಿಲ್ಲ ಎನ್ನುವುದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾನೆ ಬೇರೆ ದಾರಿ ಕಾಣದೇ ತಾಯಿ ಸತ್ಯವತಿಯು ಹಿರಣ್ಯಗರ್ಭ ಬ್ರಹ್ಮರಿಂ ತಗುಳುದು ಅವ್ಯವಚ್ಛಿನ್ನವಾಗಿ ಬಂದ ಸೋಮವಂಶಂ ಈಗಳು ಕುಲಸಂತತಿಗಳಿಲ್ಲದೆ ಕೀಳುವಂತಾಗಿರದುದು ಎಂದು ಚಿಂತಿಸಿ ತನ್ನ ಹಿರಿಯಮಗ ಮಗ ವೇದವ್ಯಾಸರನ್ನೆನೆಸಿ ಭರಿಸಿ ಅವರ ಕೃಪೆಯಿಂದ ತ್ರಿಮೂರ್ತಿ ಸ್ವರೂಪರಾದ ಧೃತರಾಷ್ಟ್ರ ಪಾಂಡು ಮತ್ತು ವಿದುರ ಎಂಬ ಮೂವರು ಮಕ್ಕಳನ್ನು ಪಡೆಯುತ್ತಾಳೆ ಅಸೀಮ ಪರಾಕ್ರಮಿಗಳವರು ಎಂದು ನುಡಿದ ಗಾಂಗೆಯನ ನುಡಿಯುಳ್ ಅವಸರಮಂ ಪಸರಮಂ ಪಡೆಯದೆ ತನಗೆ ಕಿರಿಯಂದು ಉಂಗುರ ಉಂಗುರವಿಟ್ಟ ಸಾಲ್ವಲನ್ ಎಂಬ ಅರಸನಲ್ಲಿಗೆ ಹೋಗಿ ನೀನ್ ಎನ್ನಂ ಕೈಕೊಳಕು ಎಂದೊಡೆ ಆತನಿಂತೆ ಬಂಡಣದುಳ್ ಕೊಂಡೊಯ್ದಂ ನಿನ್ನಸರಿಸುತ ಆಸರಿಸುತ ಎನ್ನ ಬಂಡಣದಲ್ಲಿ ನಿನ್ನನ್ ಕೊಂಡೊಯ್ದ ಆನು ಆದರಿ ಅದೆಂತು ಬೆರೇ ಎಂದು ಸಾಲ್ವಂ ತನ್ನ ಪರಿಭವದೊಳಾದ ಸಿಗ್ಗಂ ಸಾಲ್ವಿನ ಮುಂಟು ಮಾಡಿದೊಡೆ ಆತನ ಮನಮನೊಡಂಬಡಿಸಲಾರದೆ ಪರಶುರಾಮನಲ್ಲಿಗೆ ಹೋಗಿ ಭೀಷ್ಮಂ ಎನ್ನ ಸ್ವಯಂವರದು ನೆರೆದ ಅರಸು ಮಕ್ಕಳೆಲ್ಲರೂ ಮಂ ಓಡಿಸಿಕೊಂಡು ಬಂದು ಎನ್ನಂ ಮದುವೆಯಂ ನಿಲೊಲ್ಲದೆ ಅಟ್ಟಿ ಕಳೆದೊಡೆ ಎನ್ನ ದೇವಸಮು ಜವ್ವನಮುಂ ಅಡವಿಯೊಳಗೆ ಪೂತ ಪೂವಿನಂತೆ ಕಿಡಲಿಯದೆ ಎನ್ನಂ ಪಾಣಿಗ್ರಹಣಂಗೆಯವಂತು ಮಾಡು ಮಾಡಲಾರದೊಡೆ ಕಿಚ್ಚಂದಯಗೈವುದೆಂದು ಅಂಬೆ ಕಣ್ಣ ನೀರಂ ತುಂಬೆ ಇತ್ತ ಭೀಷ್ಮರ ಬೆಂಬಲದೊಳ್ ವಿಚಿತ್ರವೀರ್ಯನು ಅವಾರ್ಯವೀರ್ಯನು ಆಗಿ ಕೆಲವು ಕಾಲಂ ರಾಜ್ಯಲಕ್ಷ್ಮ್ಯ ತಾಳ್ದಿ ರಾಜತಪ್ತ ಶರೀರ ಆತ್ಮಜವಿಗತಜೀವಿ ಪರಲೋಕ ಪ್ರಾಪ್ತನಾಧುಡಿ ಗಾಂಗೇಯನು अत्यंत शोकानल सर्कलागी दर्क आतं पर परलोक्रिये राज्यम नष्टमादर्के मम्मलमी योजन गधि सिंधुपुत्रनंद ಮಗನೆಂಬಂತು ಧರಿತ್ರೀ ನಿನ್ನನು ಜರಂ ಕೈಕೊಂಡು ಮುಂಪೂಂಡ ನನ್ನಿಗೆ ಬನ್ನಂ ಬರಲಿಯದೇ ಆರ್ತಸಗಿದ ಈ ಭಿಖ್ಯಾ ಮುಗಿಲಂ ಮುಟ್ಟಿದುಲ್ ಶೇ ನಮ್ಮ ಕುಲದುಳ್ ಮಕ್ಕಳ್ ಪೆರ ನೀ ಜಟ್ಟಿಗನೈ ಮುನ್ನಿನ ಉರುಂಟುಬೇ ಮಗನೇ ಧರಾಭಾರವಂ ಕೈಗೊಳ್ಳ ನಿನ್ನ ನಾನ್ ಇನಿತಂ ಕೈಯೊಡ್ಡಿ ಬೇಡಿದನೆಂದ ಸತ್ಯವತಿಗೆ ಅಮರಾಪಗಾನಂದನ ಇಂತೆಂದ ಕಿಡುಹುಮೆ ರಾಜ್ಯಂ ರಾಜ್ಯದ ತೊಡಪು ಅದೇವಾಳ್ತಾಳೆ ನನ್ನಿಯ ನುಡಿಯಂ ಕಿಡೇ ನೆಗಳೆ ನಾನು ಎರಡಂ ನುಡಿದೊಣೆ ಹರಿಹರ ಮಹರ್ಷಿ ವ್ಯಾಸರ ಅಂಶದಿಂದ ಹುಟ್ಟಿದ ಹಿರಿಯ ಮಗನು ಹುಟ್ಟು ಕುರುಡನಾದರೂ ಅತ್ಯಂತ ಸುಂದರಾಂಗನಾಗಿ ಧೃತರಾಷ್ಟ್ರನೆಂಬನ ಅಭಿನಾನವನ್ನು ಪಡೆದನು ಪಾಂಡುರಾಜನು ಅತ್ಯಂತ ಪರಾಕ್ರಮಿಯು ಶೌರ್ಯಶಾಲೆಯು ಶುಭ ಲಕ್ಷಣ ಸಂಯುತನೂ ಆಗಿ ಬೆಳೆಯುತ್ತಾನೆ ಮೂರನೇವನಾದಂತಹ ವಿದುರ ಅತ್ಯಂತ ಕೋವಿದನು ನೀತಿವಂತನು ಮನ್ಮಥಾಕಾರವುಳ್ಳವನು ಆಚಾರವಂತನು ಬುದ್ಧಿವಂತನೂ ಆಗಿ ಬೆಳೆಯುತ್ತಾನೆ ಇವರೆಲ್ಲರಿಗೂ ಜಾತಕರ್ಮ ನಾಮಕರಣ ಅನ್ನಪ್ರಾಶನ ಚೌಲ ಉಪನಯನವೇ ಮುಂತಾದ ಷೋಡಶ ಕರ್ಮಗಳನ್ನು ಭೀಷ್ಮನೇ ಮುಂದೆ ನಿಂತು ನೆರವೇರಿಸಿಕೊಟ್ಟಿದ್ದಾನೆ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎಲ್ಲದರಲ್ಲೂ ಪಂಡಿತನಾಗಿ ಮಾಡಿ ಧೃತರಾಷ್ಟ್ರನಿಗೆ ಗಾಂಧಾರ ರಾಜನಾದ ಸೌಬಲ ಶಕುನಿಯ ಒಡಹುಟ್ಟಿದವಳು ಆದ ಗಾಂಧರಿಯನ್ನು ಮಾಡಿದ ಮತ್ತಿತ್ತ ನೆಗಳೆಯ ಪುರುಷೋತ್ತಮನ ಪಿತಾಮಹಂಗೆ ಶೂರಂಗೆ ಮಗಳು ಮತ್ತ ಗಜಗಮನೆ ಯದುವಂಶೋತ್ತಮೆ ಯನೆ ಕುಂತಿ ಕುಂತಿ ಭೋಜನ ಮನೆಯೊಳ್ ಬಳೆಯುತ್ತಿರ್ಪನ್ಯಂ ಆ ನಳಿ ನಾಸ್ಯ ಗೇದುದೊಂದು ಮನಂಗೊಳೆ ಕೊಟ್ಟಂ ದುರ್ವಾಸಂ ವಿಳಸಿತ ಮಂತ್ರಾಕ್ಷರಂಗಳಂ ದಯೆಯಿಂದಂ ಇತ್ತ ಕಡೆ ಪ್ರಸಿದ್ಧನಾದ ಶ್ರೀಕೃಷ್ಣನ ತಾತನಾದ ಶೂರನೆಂಬ ಯದುವಂಶದ ರಾಜನಿಗೆ ಮದಗಜಗ ಮದಗಜಗಮನೆಯೂ ಯದುವಂಶ ಶ್ರೇಷ್ಠಳೂ ಆದ ಕುಂತಿಯೆಂಬ ಮಗಳು ಕುಂತೀಭೋಜನ ಮನೆಯಲ್ಲಿ ಬೆಳೆಯುತ್ತಿರಲು ಆ ಕಮಲಮುಖಿಯಾದ ಕುಂತಿಯು ಮಾಡಿದ ಶುಶ್ರೂಷೆಯಿಂದ ಮೆಚ್ಚಿದ ದುರ್ವಾಸನೆಂಬ ಮಹರ್ಷಿಯು ಪ್ರಕಾಶಮಾನವಾದ ಐದು ಮಂತ್ರಾಕ್ಷರಗಳನ್ನು ದಯಮಾಡಿಕೊಟ್ಟನು ಅಂತು ಕೊಟ್ಟ ಐದು ಮಂತ್ರಾಕ್ಷರಗಳ ಆಹ್ವಾನಂಗೆಯದು ನಿನ್ನ ಬಗೆಗೆ ಬಂದ ಪೋಲ್ವೆಯ ಮಕ್ಕಳಂ ಪಡೆವೇ ಎಂದು ಬೆಸಸಿದೊಡೆ ಕುಂತಿ ಒಂದು ದಿವಸಂ ಈ ರೀತಿ ಐದು ಮಂತ್ರಗಳನ್ನು ಕೊಟ್ಟು ಪ್ರೀತಿಯಿಂದ ಅವುಗಳನ್ನು ಉಚ್ಚರಿಸಿದರೆ ವರದ ಮಹಿಮೆಯೇ ನಿನಗೆ ಉತ್ತಮ ಬಯಸಿದ ಮಕ್ಕಳನ್ನು ನೀಡಬಲ್ಲುದು ಅದರ ಆಹ್ವಾನಿತ ದೇವರು ಬಂದು ನಿನ್ನ ಇಷ್ಟದಂತೆ ಸತ್ಕುಲ ಪ್ರಸೂತನಾದಂತಹ ವೀರ ಧೀರ ಮಗನನ್ನು ನೀಡಬಲ್ಲುದು ಮತ್ತೆ ಪಿತಾಮಹಂಗೆ ಶೂರಂಗ ಗಜಗಮನೆ ಯುವಂಶೋ ಕುಂತಿ ಕುಂತಿ ಭೋಜನ ಮನೆಯುಳ್ಳ ಬಳೆಯುತ್ರ್ಪ ಅಗ ಆಳಿ ನೈದು shro shro she manangole kotam durvasam vilasita mantra aksharam ಅಂತೂ ಕೊಟ್ಟೈದು ಮಂತ್ರಾಕ್ಷರ ಆಹ್ವಾನಿದೊಡೆ ಒಂದು ದಿವಸ ಋಷಿಕೊಟ್ಟ ವರದ ಮಹಿಮೆಯನ್ನು ಪರೀಕ್ಷೆ ಮಾಡಿ ನೋಡ್ತೇನೆ ಅಂತ ಕುಂತಿ ಗಂಗಾ ನದಿಗೆ ಒಂದು ದಿನ ಹುಬ್ಬಳೆಯೇ ಬರ್ತಾಳೆ ಬಂದಿದ್ದಾಳೆ ಶುಚಿರ್ಭೂತಳಾಗಿ ನಿಂದಿದ್ದಾಳೆ ಸೂರ್ಯದೇವನನ್ನು ನೋಡಿದ್ದಾಳೆ ಪ್ರಾರ್ಥನೆ ಮಾಡಿದ್ದಾಳೆ ನಿನಗೆ ಸಮನಾದ ಮಗನಾಗಲಿ ಎಂದು ಕೋರಿದ್ದಾಳೆ ತಕ್ಷಣದಲ್ಲಿ ಸೂರ್ಯದೇವನ ಪ್ರತ್ಯಕ್ಷನಾಗಿದ್ದಾನೆ ಏನಾಗ್ತಾ ಇದೆ ಎಂದು ಗೊತ್ತಿಲ್ಲದೆ ಸೂರ್ಯ ಬಂದು ನುಡಿ ಗಂಗಾಲಾಗಿದ್ದಾಳೆ ಕುಂತಿಯ ಸ್ಥಿತಿ ಆತಂಕಕಾರಿಯಾಗಿದೆ ಸತ್ಯವನ್ನು ನಂಬಲಿಕ್ಕಾಗಲಿಲ್ಲ ಅವಳಿಗೆ ಸೂರ್ಯ ಬಂದು ಮಗನನ್ನು ಕೊಡ್ತೇನೆ ನನ್ನನ್ನು ಹೋಲು ಮಗನಾಗಲಿ ಅಂತಂದಾಗ ಇವಳಿಗೆ ಮೈಯೆಲ್ಲ ಕಂಪನ ಶುರುವಾಯಿತು ನಾಚಿಕೆ ಬಂತು ಶರೀರೆಲ್ಲ ಬೆವರಿನ ಪ್ರವಾಹದಿಂದ ಕೂಡಿತು ಏನು ಮಾಡಲಿ ಅಂತಂದು ಏಕೆ ಕೈಯಲ್ಲೊಬ್ಬ ಮಗನನ್ನು ಕೊಟ್ಟು ಸೂರ್ಯದೇವ ಹೋಗೆಯೇ ಬಿಟ್ಟ ತಾನಿನ್ನೂ ಕೊಡಗೂಸು ಮದುವೆಯಾಗದವಳು ಕನ್ನಿಕೆ ನನ್ನ ಕೈಯಲ್ಲಿ ಇಂತಹ ಚಂದದ ಕೂಸು ಕಂಡ್ರೆ ಲೋಕಾಪವಾದಾಗಲಿಕ್ಕಿಲ್ವೇ ಅದಕ್ಕಾಗಿ ನಡನಡ ನಡುಗಿ ಜಲದೇವತೆಗಳಾದರೂ ಈ ಮಗುವನ್ನು ಕಾಪಾಡಲಿ ಎನ್ನುವಂತಹ ಯೋಚನೆ ಮಾಡಿಕೊಂಡು ತನ್ನ ಕೈಯಲ್ಲಿದ್ದ ಕವಚಕುಂಡನ ಸಹಿತ ಹುಟ್ಟಿದ ಈ ಸುಂದರವಾದ ದೈವಾಂಶ ಸಂಭೂತ ಮಗುವನ್ನು ಯೋಚನೆ ಮಾಡದೆ ಕೈಯಲ್ಲಿದ್ದ ಸಂಪತ್ತನ್ನು ಸಮುದ್ರಕ್ಕೆ ಬಿಸಾಡುವ ಹಾಗೆ ಗಂಗಾ ನದಿಯಲ್ಲಿ ಬಿಸಾಡಿಬಿಡ್ತಾಳೆ ಆದರೆ ಗಂಗಾ ಗಂಗಾಮಾತೆ ಆ ಕೂಸನ್ನು ಮುಳುಗದಿ ಅಲೆಗಳೆಂಬ ಸುಂದರವಾದ ತನ್ನ ತೋಳುಗಳಿಂದ ತಬ್ಬಿಕೊಂಡು ಹೊತ್ತು ತರ್ತಾಳೆ ಗಂಗಾ ತೀರದಲ್ಲಿ ಮೀನು ಹಿಡಿಯುವ ಒಬ್ಬ ಸೂತ ಈ ಮಗು ತೇಲಿ ಬರುತ್ತಿರುವುದನ್ನು ಕಾಣ್ತಾನೆ ಕಂಡದ್ದೇ ಬಹಳ ಸಂತೋಷ ಪಂಪನ ಮಾತಿನಲ್ಲೇ ಹೇಳುವುದಾದರೆ ಅಂತೂ ನಡನಡ ನಡುಗಿ ಜಲದೇವತೆಗಳ ಪೊಡಂ ಮನಗಾಂಡ್ವರೆಂದು ನಿಧಾನವನೀಡಾಡುವಂತೆ ಕೂಸಂ ಗಂಗೆಯೊಳಿ ಈಡಾಡಿ ಬಂದಳು ಇತ್ತ ಗಂಗಾದೇವಿಯು ಆ ಕೂಸಂ ಮುಳುಗಲೀಯದೆ ತನ್ನ ತೆರೆಗಳೆಂಬ ನಳಿತೋಳುಗಳಿಂದ ಒಯ್ಯನೆ ಒಯ್ಯನೆ ತಳುಕೈಸಿತ್ತರೆ ಗಂಗಾ ತೀರದಲ್ಲಿರ್ಪ ಸೂತನೆಂಬಂ ಕಂಡು ಬಾಳ ದಿನೇಶ ಬಿಂಬದ ನೆಳಲ್ ಜಲದಳು ನೆಲೆಸಿತ್ತೋ ಮೇಣ್ ಫಣೀಂದ್ರಾಳಯದಿಂದ ಮುಂಗುರ್ಚಿದ ಫಣಾಮಣಿ ಮಂಗಳರಶ್ಮಿಯೋ ಕರಂಮೇಳಿಸಿದಪ್ಪದು ಎನ್ನೆರ್ದೆಯನ್ ಎಂದು ಬೊದಿಲ್ಲೆನೆ ಪಾಯ್ದು ನೀರುಳ್ ಬೊದಿಲ್ೆನೆಪಾಯ್ದು ನೀರುಳ್ಳ ಆ ಬಾಳನನ್ ಆದರತೆ ಕೊಂಡು ನಿಧಿಗಂಡನಂತೆ ಓ ಸೂತ ಎಂದಿನಂತೆ ನದಿ ತೀರದಲ್ಲಿ ಮೀನುಗಾರಿಕೆಗೆ ಬರ್ತಾನೆ ನದಿಯಲ್ಲೇನೋ ಪಳಪಳನೆ ಹೊಳೆಯುತ್ತಿರುವುದು ಕಾಣ್ತಾನೆ ನೋಡಿದರೆ ಅವನಿಗೆ ಬಾಲಸೂರ್ಯಮಂಡಲದ ನೆರಳು ನೀರಿನಲ್ಲಿ ಪ್ರತಿಫಲಿಸಿದೆಯೋ ಎಂದನ್ನಿಸಿತು ಅಲ್ಲ ಮತ್ತೊಮ್ಮೆ ಅನ್ನಿಸ್ತದೆ ನಾಗಲೋಕದಿಂದ ಭೇದಿಸಿಕೊಂಡು ಬಂದ ಹೆಡೆಮಣಿಗಳ ಮಂಗಳ ಕಿರಣಗಳು ಅಬ್ಬೊಬಾ ಅದೇನೇ ಇರಲಿ ನನ್ನ ಹೃದಯವನ್ನು ಇದು ವಿಶೇಷವಾಗಿ ಆಕರ್ಷಿಸ್ತಾ ಇದೆ ಇಷ್ಟು ಸುಂದರವಾದಂತಹ ಪ್ರಕಾಶಮಾನವಾಗಿರತಕ್ಕಂತಹ ಒಂದು ವಸ್ತು ತೇಲಿ ಬರ್ತಾ ಇದೆ ನೋಡ್ತಾನೆ ಹತ್ತಿರ ಹೋಗ್ತಾನೆ ಅದರಿಂದ ಆಕರ್ಷಿತನಾಗ್ತಾನೆ ಬೊದಿಲ್ ಅಂತ ಗಂಗೆಯಲ್ಲಿ ಹಾಕ್ತಾನೆ ಹತ್ತಿರ ಹೋಗಿ ನೋಡಿದ್ರೆ ಚಂದದ ಮಗು ಅತ್ಯಂತ ಪ್ರೇಮಾತಿಶಯದಿಂದ ಆ ಮಗುವನ್ನು ಎತ್ತಿಕೊಡ್ತಾನೆ ನಿಧಿಯೇ ಸಿಕ್ಕಿತು ಅಂತ ಅನ್ನಿಸ್ತವನಿಗೆ ತಾನು ಬಯಸಿದ ನಿಧಿ ತನಗೆ ಪ್ರಾಪ್ತವಾಯಿತು ಅಂತ ಅಂದುಕೊಂಡು ಬಹಳ ಸಂತೋಷದಿಂದ ಸಡಗರದಿಂದ ಅತ್ಯುತ್ಸಾಹದಿಂದ ಆ ಮಗುವನ್ನು ಮನೆಗೆ ತರ್ತಾನೆ ತನ್ನ ಮಡದಿ ರಾಧೆಗೆ ಕೊಡ್ತಾನೆ ಆಕೆ ಬಹಳ ಸಡಗರಪಟ್ಟು ಆ ಮಗುವನ್ನು ಪ್ರೀತಿಯಿಂದ ಪ್ರೇಮಾತಿಶಯದಿಂದ ಇಟ್ಟುಕೊಂಡು ತನಗೇ ಹುಟ್ಟಿದ ಮಗ ಎನ್ನುವಂತೆ ಸಂಭ್ರಮಿಸಿ ಸೂತಕಗಳನ್ನು ಮೈಲಿಗೆಗಳನ್ನು ಆಚರಿಸಿದ್ದಾಳೆ ತಾನು ಇಷ್ಟಪಟ್ಟಂತಹ ಮಗು ತನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಆದರೂ ಸೌಭಾಗ್ಯ ಅಂದರೆ ಇದು ಅದಕ್ಕಿಂತಲೂ ಸುಂದರವಾದಂತಹ ಅದಕ್ಕಿಂತಲೂ ಪ್ರಕಾಶಮಾನವಾಗಿರತಕ್ಕಂತಹ ಅದಕ್ಕಿಂತಲೂ ಪ್ರೀತಿಪೂರಕವಾದ ಒಂದು ಮಗು ಅದು ಬಹುಶಃ ಇದು ನನಗೆ ಹೀಗೆ ಸಿಕ್ಕಿದೆ ಅಂದರೆ ಇದು ನಿಜಿಯೇ ಸಿಕ್ಕಿದ್ದು ಇದು ನನ್ನ ಪೂರ್ವಜನ್ಮದ ಸುಕೃತ ಅಂತ ಇರಬೇಕು ಅಂತ ಅಂದುಕೊಂಡು ಆ ಮಗುವನ್ನು ಚಂದಕ್ಕೆ ಸಾಕ್ತಾ ಇತ್ತಾಳಂತೆ ವಸುಷೇಣ ಅಂತ ಹೆಸರಿಟ್ಟಿದ್ದಾರೆ ಆತನಿಗೆ ಸಕಲ ವಿದ್ಯೆಗಳನ್ನು ಕಲಿಸಿಕೊಟ್ಟಿದ್ದಾರೆ ಆತ ಬೆಳೀತಾ ಬೆಳೀತಾ ಅವನ ಪರಾಕ್ರಮವು ಲೋಕದ ಎಲ್ಲೆಯವರೆಗೂ ಬೆಳೆಯುತ್ತಂತೆ ಬೆಳೆದ ಅವನ ಶೌರ್ಯ ಪ್ರತಾಪಗಳ ಸಂಗತಿಯಿಂದ ಜನಗಳ ಕರ್ಣಾಕರಣಿಕೆಯಲ್ಲಿ ಈ ವಿಚಾರ ಹಬ್ಬುತ್ತಿರಬೇಕಾದರೆ ಅವನಿಗೆ ಅನ್ವರ್ಥ ನಾಮಧೇಯ ಆಯಿತಂತೆ ಕರಣ್ಣ ಅಂತ ಶಸ್ತ್ರಶಾಸ್ತ್ರವಿದ್ಯೆಗಳಲ್ಲಿ ಪಂಡಿತನಾದ ಬಂದು ಸೊರ ನದಿಯ ನೀರು ইননম নোডি, নীনন দোরিয নিমক নোকি. এন�া হ্঵ান কয়ল্ ঒রন্্তল্ ধরেগিরিদন্রো. দশশত কিরণন্র্ ಅಂತು ನ ಭೂಮಿ ಭಾಗಕ್ಕಿಳಿದು ತನ್ನ ಮುಂದೆ ನಿಂದ ಅರವಿಂದ ಬಾಂಧವನಂ ನೋಡಿ ನೋಡಿ ಅಂತು ನಡ ನಡ ನಡುಗೀ ಜಲದೇವತೆಗಳ ಪೊಡಮ್ಮನಂ ಗಾಣವರೆಂದು ನಿಧಾನಮನ್ಗೀಡಾಡುವಂತೆ ೊಡಳಿ ವಳ ಇತ್ತ ಗಂಗೇವಿಯ ಆಸಂ ಮುಳುಗಲಿಯದೇ ತನ್ನ ತೆರೆಗಳಿಂಬ ನಳಿ ತೋಳಿ ಒಯ್ಯನೊಯ್ಯನೇ ತಳಕಿ ತರೇ ಗಂಗಾ ತೀರದೊಳಿಪ್ಪ ಸೂತನಿಂಬು ಪಂಪ ಇಲ್ಲಿ ಬಳಸಿದ ಕೊಡಗೂಸು ಎನ್ನುವಂತಹ ಶಬ್ದ ವಿಶೇಷ ಗಮನವನ್ನು ಸೆಳೆಯುವಂಥದ್ದು ಯಾಕಂದರೆ ಕೂಸು ಅಂದರೆ ಮಗು ಅಂತ ಅರ್ಥ ಆದರೆ ಇಲ್ಲಿ ಅವನು ಬಳಸಿದ್ದು ಕೂಸು ಅಂದರೆ ಹೆಣ್ಣು ಮಗು ಅಂತ ಅರ್ಥ ಇಂದಿಗೂ ಕೂಡ ಹವ್ಯಕ ಭಾಷೆಯಲ್ಲಿ ಕೂಸು ಅಂದರೆ ಹೆಣ್ಣು ಮಗುವೇ ಕೊಡಗೂಸು ಅಂತ ಪ್ರಯೋಗ ಮಾಡಿದ್ನಲ್ಲ ಕ ಇದು ಯೋಚನೆ ಮಾಡಬೇಕಂತಹ ಸಂಗತಿ ಆಕರ್ಷಕವಾದದ್ದೇ ಯಾಕೆಂದರೆ ಕನ್ಯೆಯನ್ನು ದಾನ ಮಾಡುವಂತಹದ್ದು ನಮ್ಮ ಸಂಸ್ಕೃತಿ ಹಾಗಿರಬೇಕಾದ್ರೆ ಕನ್ಯಾದಾನ ಯಾಕೆ ಕೊಟ್ಟ ಮನೆಯಲ್ಲಿ ಅವರ ವಂಶೋದ್ಧಾರಕನಾದಂತಹ ಉತ್ತಮ ಪ್ರಜಾಸಂಪತ್ ಸಿದ್ಧಿಯನ್ನು ಮಾಡುವುದಕ್ಕೆ ಎನ್ನುವುದು ತಾತ್ಪರ್ಯ ಹಾಗಾಗಿ ಬಹುಶಃ ಕೊಡಗೂಸು ಎನ್ನುವಂತಹ ಪಂಪನ ಪ್ರಯೋಗ ಇಲ್ಲಿ ಅತ್ಯಂತ ಗಮನಾರ್ಹ ಅದರ ಜೊತೆಗೆ ಉತ್ಪಲ್ಮಾಲ ವೃತ್ತದಲ್ಲಿ ಕರ್ಣನ ಕಂಡ ಸೂತನಿಗಾದರೂ ಎಷ್ಟು ಸಂತೋಷ ಆಗಿದೆ ಅಂತಂದರೆ ಆ ಮಗುವಿನಿಂದ ಅವನು ಎಷ್ಟು ಆಕರ್ಷಿತನಾಗಿದ್ದಾನೆ ಅಂತಂದರೆ ಹಿಂದೆ ಮುಂದೆ ನೋಡಲಿಲ್ಲ ಗಂಗಾ ನದಿ ಅದು ಹರಿಯುವಂತಹ ಭರ್ಗ್ರೈವ ನದಿ ಬದಿಲ್ನೆ ನದಿಗೆ ಹಾರುತ್ತಾನಂತೆ ಈ ಬದಿಲ್ಲನೆ ಅನ್ನುವಂತಹ ಅನುಕರಣವ್ಯಯೂ ಕೂಡ ಅದು ಅತ್ಯಂತ ಆಕರ್ಷಕವಾದದ್ದು ಪಂಪ ಈ ರೀತಿಯ ಪದಗಳನ್ನು ಬಳಸುವ ಮುಖಾಂತರ ಕಿರಿದ ಅರ್ಥವನ್ನು ಕಿರಿದರೊಳು ಪಿರಿದ ಅಂತ ಹೇಳುವುದನ್ನು ಅಲ್ಲಲ್ಲಿ ಅಲ್ಲಲ್ಲಿ ಸಾಬೀತುಪಡಿಸುವುದನ್ನು ಕಾಣುತ್ತೇವೆ ನಾವು ಬಾಳ ದಿನೇಶ ಬಿಂಬದ ನೆಳಲು ಜಲದೊಳ್ಳೆಲೆ ಮೇನ್ ಫಣೀಂದ್ರೊಳೆಯರಿ ಉರ್ಚಿದ ಪಣಾಮಣಿ ಮಂಗಳ ರಶ್ಮಿಯೋ ಮೇಳಿಸಿದ ಪುದೆರ್ದೆಯನ್ ಎಂದು ಪಾಯದು ಪುನೀರ ಆ ಬಾಳನಾದಂ ಆದರದೆ ಕಂಡೊಸೆದಂ ನಿಧಿ ಕಂಡ ಜಾತ ಶಸ್ತ್ರ ಶಾಸ್ತ್ರ ವಿಜ್ಯ ಪರಿಣತನಾಂಭದೊಳ್ ಅಂಥು ಭುವನ ಭವನ ಕೆಲ್ಲ ನೆಗಳ ಕರ್ಣನ ಪೊಗಳ್ತುಮ ಇಂದ್ರೋ ಮುಂದೆ ತನ್ನಂಶದೊಳ್ ಪುಟ್ಟುವ ಅರ್ಜುನಂಗ್ ಆತಂಗ್ ದ್ವಂದ್ವಯುಧ ಉಂಟಂ ತನ್ನ ದಿವ್ಯ ಅರಿದು ಇಂತಲ್ಲದೆ ಈತನ ಆತಂ ಗೆಲಲ್ ಬಾರದೆಂದು ಅಂತೂ ಭುವನಭವನಕ್ಕೆಲ್ಲಂ ನೆಗಳ ಕರ್ಣನ ಪೊಗಳತ್ತಯುಮ್ ನೆಗಳತ್ತೆಯುಮನ್ ಇಂದ್ರಂ ಕೇಳಿತು ಮುಂದೆ ತನ್ನಂಶದೊಳಪುಟ್ಟುವ ಅರ್ಜುನಂಗಂ ಆತಂಗಂ ದ್ವಂದ್ವಯುದ್ಧಂಟು ಎಂಬುದಂ ತನ್ನ ದಿವ್ಯಜ್ಞಾನದಿಂದ ಅರಿದು ಇಂತಲ್ಲದೆ ಈತನನ್ ಆತಂ ಗೆಲ್ಬಾರದು ಎಂದು ಲೋಕಪ್ರಸಿದ್ಧವಾದ ಕರ್ಣನ ನನ್ನಿ ಕರ್ಣನ ದಾನ ಕರ್ಣನ ತ್ಯಾಗ ಇವುಗಳ ಬಗೆಗಿನ ಹೊಗಳಿಕೆಯನ್ನು ಕೇಳಿದ ಇಂದ್ರನು ಮುಂದೆ ಹುಟ್ಟುವ ಅರ್ಜುನನಿಗೂ ತನ್ನ ಅರ್ಜುನ ಅಂದರೆ ತನ್ನ ಅರ್ಜುನ ಇವನಿಗೂ ಯುದ್ಧ ಆ ದ್ವಂದ್ವ ಯುದ್ಧದಲ್ಲಿ ಇವನನ್ನು ಗೆಲ್ಲಬೇಕಾದರೆ ಸುಲಭ ಇಲ್ಲ ಎಂದುಕೊಂಡು ಬ್ರಹ್ಮಚಾರಿಯ ರೂಪದಲ್ಲಿ ಬಂದು ಇಂದ್ರನು ಕರ್ಣದಲ್ಲಿ ದಾನವನ್ನು ಕೇಳ್ತಾನೆ ಎಂಥ ದಾನ ಕೇಳ್ತಾನೆ ಕರ್ಣನಿಗೆ ಸಹಜವಾಗಿ ಬಂದಿರತಕ್ಕಂತಹ ಕವಚ ಕುಂಡಲಗಳನ್ನು ಕೊಡು ಅಂತ ಕೇಳ್ತಾನೆ ಎಲ್ಲಿವರೆಗೆ ಕರ್ಣದಲ್ಲಿ ಈ ಕವಚ ಕುಂಡಲಗಳು ಇವೆಯೋ ಅಲ್ಲಿವರೆಗೆ ಶತ್ರುಗಳಿಗೆ ಅವನು ಅಜೇಯ ಅವನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ಸಂಗತಿಯನ್ನು ತನ್ನ ದಿವ್ಯಜ್ಞಾನದಿಂದ ದೇವೇಂದ್ರ ತಿಳಿದುಕೊಂಡಿದ್ದಾನೆ ಹಾಗಾಗಿ ತನ್ನ ಮಗ ಮುಂದೆ ಗೆಲ್ಲಬೇಕು ಎನ್ನುವಂತಹ ಆಕಾಂಕ್ಷೆಯಿಂದ ಕರ್ಣನನ್ನು ಸೋಲಿಸಬೇಕು ಎನ್ನುವಂತಹ ಯೋಜನೆ ಹಾಕಿಕೊಂಡು ಬ್ರಹ್ಮಚಾರಿ ರೂಪದಲ್ಲಿ ಬರ್ತಾನೆ ಬಂದು ಕವಚ ಕುಂಡಲಗಳನ್ನೇ ಕೆಳತ್ತಾನೆ ನೀನೇ ಕತ್ತರಿಸಿಕೋ ತೆಗೆದುಕೋ ಎಂದಾಗ ಮುಟ್ಟಲಾಗದು ಎನ್ನುತ್ತಾನೆ ಹಾಗಾಗಿ ಕರ್ಣ ಆ ಗಳಿಗೆಯಲ್ಲಿ ಅಂತೂ ತನ್ನ ಸಹಜ ಕವಚಮಂ ನೆತ್ತರ್ ಪನ ಪನ ಪನಿಯೇ ತಿದಿಯುಗುವಂತೆ ಉಗಿದುಕೊಟ್ಟಂ ಅಂದರೆ ತನ್ನ ಗಾಯದಿಂದ ರಕ್ತ ದರದರನೆ ಸುರಿಯುತ್ತ ಸುರಿಯುತ್ತಾ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ದೇವೇಂದ್ರ ಬೇಡಿದ ದಾನ ತನ್ನ ಸಹಜ ಕವಚ ಅದು ಮೈಗೆ ಅಂಟಿಕೊಂಡದ್ದು ಅದನ್ನು ಖಡ್ಗದಿಂದ ಕತ್ತರಿಸಿ ಕೊಟ್ಟು ಇದು ಕರಣನ ಶೌರ್ಯ ಕರ್ಣನ ತ್ಯಾಗ ಕರ್ಣನ ದಾನಗುಣ ಇದನ್ನು ಪ್ರತಿಬಿಂಬಿಸುತ್ತದೆ ಅವನ ಕಲಿತನಕ್ಕೆ ಮೆಚ್ಚಿದ ದೇವೇಂದ್ರ ಸುರಧನುಜ ಭುಜಗ ವಿದ್ಯಾಧರ ನರ ಸಂಕುಲದೊಳ್ ಆರನಾದೊಡಂ ಏನೋ ಗರಮುಟ್ಟೆಕೊಲ್ಗುಂ ನಿಜ ವಿರೋಧಿಯಂ ಧುರದೊಳೆಂದು ಶಕ್ತಿಯ ನಿತ್ಯಂ ನಿಗ್ರಹಿಸುವುದಕ್ಕೆ ಬಂದ ದೇವೇಂದ್ರನೇ ಅನುಗ್ರಹಿಸುವಂತಹದ್ದು ಈ ಭಾಗದ ವಿಶೇಷತೆ ಸಹಜ ಕವಚಮಂ ನೆತ್ತರ್ಪನಪನ ಪರಿಯೇ ತಿರಿಯುಗಿರುವಂತೆ ಉಗಿದುಕೊಟ್ಟೊಡೆ ಇಂದ್ರ ಆತನ ಕಲಿತನಕ್ಕೆ ಮೆಚ್ಚಿ ಸುರ ಧನುಜ ಭುಜಗ ವಿದ್ಯಾಧರ ನರ ಸಂಕುಲದೊಳಾರ ನೋಡಂಗೆ ಜರ ಬೊಟ್ಟೆ ಕೊಲ್ಗುಂಗಿದು ನಿಜ ವಿರೋಧಿಯಂ ದುರದೊಳ ಎಂದು ಶಕ್ತಿಯ ನಿತ್ಯ ಸುರ ಧನುಜ ಭುಜಗ ವಿದ್ಯಾಧರ ನರ ಸಂಕುಲದೊಳ ಡಂ ಏನೋ ಗರ ಮುಟ್ಟೆ ಕೊಲ್ಗೊಂಗಿರೋ ಇದು ನಿಜ ವಿರೋಧಿಯಂ ದುರದೇ ಕೊಲ್ಗೊಂಗೆಂದೋ ಶಕ್ತಿಯ ನಿತ್ಯ ಇದು ಈ ಕೊಲ್ಗುಂ ಗರ ಮುಟ್ಟೆ ಕೊಲ್ಗುಂ ದೂರದೊಳ್ವಿರೋರಿಯಂ ಆರದೊಡಂ ಇದು ಕೊಲ್ಗುಂ ಎಂದು ಇಂದ್ರಂ ಶಕ್ತಿಯ ನಿತ್ಯಂ ಅಂತೀಂದ್ರ ನಿತ್ಯ ಶಕ್ತಿಯಂ ಕೈಕೊಂಡು ನಿಜ ಭುಜ ಶಕ್ತಿಯಂ ಪ್ರಕಟಂ ಮಾಡಲೆಂದು ರೇಣುಕಾನಂದನಲ್ಲಿಗೆ ಪೋಗೀ ದೇವೇಂದ್ರನಿಂದ ಶಕ್ತ್ಯಾಧಿಯನ್ನು ಸ್ವೀಕರಿಸಿದ ಕರ್ಣ ಬಾಹುಬಲವನ್ನು ಪ್ರಕಟ ಮಾಡಬೇಕು ಎಂದು ಪರಶುರಾಮರ ಹತ್ರಕ್ಕೆ ಹೋಗಿದ್ದಾನೆ ಗುರುಗಳನ್ನು ಶುಶ್ರೂಷೆ ಮಾಡ್ತಾನೆ ಆ ಮೂಲಕ ಅವರ ಪ್ರೀತಿಯನ್ನು ಗಳಿಸ್ತಾನೆ ಅವರಿಂದ ಧನುರ್ವಿದ್ಯೆಯನ್ನು ಕಲಿತಾನೆ ಬರೀ ಕಲಿಯುವುದು ಮಾತ್ರವಲ್ಲ ಪಾರಂಗತನಾಗುತ್ತಾನೆ ಇದನ್ನು ಕಂಡಾಗ ದೇವೇಂದ್ರನಿಗೆ ಮನಸ್ಸಿನಲ್ಲಿ ತಳಮಳ ಉಂಟಾಯಿತು ತಾನು ಈ ಕರ್ಣನನ್ನು ನಿಗ್ರಹಿಸುವುದಕ್ಕೆ ಅಂತ ಹೋಗಿ ಅವನಿಗೆ ಅನುಗ್ರಹಿಸಿಬಿಟ್ಟೇನಲ್ಲ ಎನ್ನುವ ತಳಮಳ ಅವನಲ್ಲಿ ಚಿಂತೆಯನ್ನುಂಟು ಅರ್ಜುನನೊಂದಿಗೆ ದ್ವಂದ್ವ ಯುದ್ಧವನ್ನು ಮಾಡುವಾಗ ಅರ್ಜುನನೇ ಗೆಲ್ಲಬೇಕು ಅನ್ನುವಂತಹ ಕರ್ಣನ ಸಹಜ ಕವಚ ಕುಂಡಲಗಳನ್ನು ಕಿತ್ತುಕೊಂಡಿದ್ದಾನೆ ಆದರೆ ಮನಸ್ಸು ಕೆಟ್ಟು ಅಲ್ಲಿ ಕರ್ಣನ ಶೌರ್ಯ ತ್ಯಾಗ ದಾನುಗುಣಗಳನ್ನು ನೋಡಿ ಮನಮೆಚ್ಚಿ ಅವನಿಗೆ ಅನುಗ್ರಹ ನೀಡಿದ್ದಾನೆ ಶಕ್ತಿ ಆಯುಧವನ್ನು ಅಯ್ಯಯ್ಯೋ ಎಂಥ ಪ್ರಮಾದವಾಯಿತು ಅಂತ ಅವನಿಗೆ ಗೊತ್ತಾಯಿತು ಯಾಕೆಂದರೆ ಗುರು ಪರಶುರಾಮರಿಂದ ವಿದ್ಯಾಭ್ಯಾಸ ಮಾಡಿ ಅವನು ಇನ್ನಷ್ಟು ಶೌರ್ಯಾನ್ವಿತನಾಗಿದ್ದಾನೆ ಮುಂದೆ ಅರ್ಜುನನಿಗೆ ಇವನೊಂದಿಗೆ ದ್ವಂದ್ವ ಯುದ್ಧ ಕಷ್ಟ ಇದೆ ಅಂತ ಅರ್ಥ ಹಾಗಾಗಿ ದೇವೆಂದರೆ ಇನ್ನೊಂದು ಯೋಜನೆ ಮಾಡುತ್ತಾನೆ ಅಶ್ವತ್ಥ ಕ್ಷಮಿಸಿ ಪರಶುರಾಮರು ಒಂದು ದಿನ ಆಯಾಸ ಪರಿಹಾರಕ್ಕಾಗಿ ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದ ಸಂದರ್ಭ ದೇವೇಂದ್ರ ಇದನ್ನೆ ಕಾದು ಕುಳಿತು ವಜ್ರಕ್ಕೀಟವನ್ನು ಕಳಿಸಿಕೊಡುತ್ತಾ ಇದ್ದಾನೆ ಆ ದುಂಬಿಯು ಕರ್ಣನ ತೊಡೆಯನ್ನು ಕೊರೆ ಕೊರೆದು ರಕ್ತ ಸುರಿಸುವ ಹಾಗೆ ಮಾಡುತ್ತದೆ ಆದರೆ ಕರ್ಣನಿಗೆ ಧರ್ಮ ಸಂಕಟ ತನ್ನ ತಲೆಯ ತನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದ ಗುರುಗಳಿಗೆ ನಿದ್ರಾಭಂಗವಾಗಬಾರದು ಎನ್ನುವ ಅರಿವಿನಿಂದ ತೊಡೆಯ ಗಾಯದಿಂದ ರಕ್ತ ಜಿನುಗುತ್ತಿದ್ದರು. ಕೀಟ ತನ್ನ ತೊಡೆಯನ್ನು ಕೊರೆದು ವಿಪರೀತ ನೋವಾಗುತ್ತಿದ್ದರೂ ಕೂಡ ಆತ ವಿಚಲಿತನಾಗದೇ ಗುರು ಎಚ್ಚರಗೊಂಡು ತೊಂದರೆ ಆಗಬಾರದು ಎನ್ನುವಂತಹ ಅರಿವಿನಿಂದ ಸಹನಶಕ್ತಿಯನ್ನು ಕಾಯ್ದುಕೊಂಡಿದ್ದ ಆದರೆ ನೆತ್ತರು ಹಾಗೆ ಕೂರುತ್ತದೆಯೇ ಗಾಯದಿಂದ ಅಲ್ಲಿ ಹರಿದ ನೆತ್ತರು ಗುರುವನ್ನು ಎಚ್ಚರಿಸುತ್ತದೆ ಎಚ್ಚರಗೊಂಡು ರಕ್ತದ ಪ್ರವಾಹವನ್ನು ನೋಡಿ ಇವನು ಬ್ರಾಹ್ಮಣನಲ್ಲ ಕ್ಷತ್ರಿಯನೆಂದು ಜರಿದು ಬ್ರಾಹ್ಮಣ ಅಂತ ಹೇಳಿ ಸುಳ್ಳು ಹೇಳಿ ವಿದ್ಯೆಯನ್ನು ಸ್ವೀಕಾರ ಮಾಡಿದ್ದಕ್ಕೆ ದಂಡವನ್ನು ಕೊಡುತ್ತೇನೆ ಅದು ಬೇರೇನೂ ಅಲ್ಲ ನಿನ್ನ ಅವಸಾನ ಕಾಲದಲ್ಲಿ ನಾನು ಕೊಟ್ಟಿರತಕ್ಕಂತಹ ದಿವ್ಯ ಬ್ರಹ್ಮಾಸ್ತ್ರವು ಬೆಸಕೆಯದಿರಿಕೆ ಅಂತ ಶಾಪ ಕೊಡ್ತಾನೆ ಇತ್ತಕಡೆ ಕುಂತಿಗೆ ಸ್ವಯಂವರ ಮಾವ ಕುಂತಿ ಭೋಜನ ಏರ್ಪಾಡು ಮಾಡಿರ್ತಾನೆ ಲೋಕದ ರಾಜರುಗಳೆಲ್ಲ ಕುಂತಿಯನ್ನು ಮದುವೆಯಾಗಬೇಕು ಎನ್ನುವಂಥ ಆಕಾಂಕ್ಷೆಯಿಂದ ಬಂದು ಸೇರಿದ್ದಾರೆ ಅವರಲ್ಲಿ ರೂಪವಂತರಿದ್ದಾರೆ ಕೀರ್ತಿವಂತರಿದ್ದಾರೆ ಯಶವಂತರಿದ್ದಾರೆ ಪರಾಕ್ರಮಿಗಳಿದ್ದಾರೆ ಎಲ್ಲರನ್ನೂ ನೋಡ್ತಾಳೆ ಅವರ ಯಾರನ್ನು ಆಯ್ಕೆ ಮಾಡಿಕೊಳ್ಳದೆ ಅವರ ನಡುವೆ ವಿರಾಜಮಾನನಾಗಿದ್ದ ಅತ್ಯಂತ ಸ್ಫುರದ್ರೂಪಿಯಾಗಿದ್ದ ಪರಾಕ್ರಮಿಯೂ ಆಗಿದ್ದಂತಹ ಹಸ್ತಿನಾಪುರದ ಪಾಂಡುರಾಜನನ್ನು ಪ್ರೀತಿಯಿಂದ ಆಯ್ಕೆ ಮಾಡಿಕೊಳ್ಳುತ್ತಾಳೆ ಆಕೆಯ ಜೊತೆಗೆ ಮದ್ರದೇಶದ ರಾಜನಮಗಳು ಮಾದ್ರಿದೇವಿಯನ್ನು ಶಲ್ಯನ ತಂಗಿಯಾದಂತಹ ಮಾದ್ರಿ ಕುಂತಿ ಮತ್ತು ಮಾದ್ರಿ ಇವರಿಬ್ಬರನ್ನು ಒಂದೇ ಮಂಟಪದಲ್ಲಿ ಕೂರಿಸಿ ಪಾಂಡುರಾಜನಿಗೆ ಗಾಂಗೆಯನು ಮದುವೆ ಮಾಡಿಸುತ್ತಾನೆ ವಿವಾಹ ಮಂಗಳ ಕಾರ್ಯ ಮುಗಿದ ಕೂಡಲೇ ಪಟ್ಟಾಭಿಷೇಕ ಆಗಬೇಕು ಪಟ್ಟಾಭಿಷೇಕ ಮಾಡಬೇಕಾದರೆ ಹಸ್ತಿನಾವತಿಯ ದೊರೆಯಾಗಬೇಕಾದರೆ ಅಂಗವಿಹೀನಾಗಿರಬಾರದು ಹಿರಿಮಗನಿಗೆ ಸಲ್ಲಬೇಕಾದದ್ದು ನಿಜ ಆದರೆ ಹಿರಿಮಗನಾದಂತಹ ಧೃತರಾಷ್ಟ್ರನು ಕುರುಡ ಎನ್ನುವ ಕಾರಣದಿಂದ ಪಾಂಡುರಾಜನಿಗೆ ವಿವಾಹ ಮಂಗಳದ ಜೊತೆ ಜೊತೆಗೆ ಪಟ್ಟಾಭಿಷೇಕ ಮಹೋತ್ಸವವು ನಡೆಯುತ್ತದೆ ಪಾಂಡುರಾಜನ ಕೀರ್ತಿ ಸರ್ವ ಲೋಕಗಳಿಗೂ ಹಬ್ಬಿತು ಒಂದು ದಿವಸ ಬೇಟೆಯನ್ನಾಡಬೇಕು ಅಂತ ಹೇಳುವಂತಹ ಆಸಕ್ತಿಯಿಂದ ಪಾಂಡುರಾಜನು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ ಕಿಂದಮ್ಮನೆಂಬ ರಿಷಿಯೊಬ್ಬನು ತನ್ನ ಪ್ರಿಯಳನ್ನು ಹೆಣ್ಣು ಜಿಂಕೆಯನ್ನಾಗಿ ಮಾಡಿ ಕಾಮವಶನಾಗಿ ಕೂಡಿ ವಿಹರಿಸುತ್ತಿದ್ದನು ಪಾಂಡುರಾಜನಿಗೆ ಅದು ಮುನಿ ಎಂಬುದು ಗೊತ್ತಿಲ್ಲ ಜಿಂಕೆಯೆಂದೇ ಬಗೆದ ಗುರಿಯಿಟ್ಟ ತಂದನೊಂದು ಮಾರಿಯಂ ತನ್ನ ದುಡುಕಿನ ಪರಿಣಾಮವಾಗಿ ಋಷಿಗೆ ಬಾಣ ಬಿಟ್ಟದ್ದು ಅರ್ಥವಾಗುವ ಹೊತ್ತಿಗೆ ಕಾಲಮಿಂಚಿ ಹೋಗಿತ್ತು ಸಂಭೋಗ ಸುಖಕ್ಕೆ ಆಸೆಪಟ್ಟು ಪ್ರಿಯಳಲ್ಲಿ ಪ್ರೇಮದಿಂದ ಸೇರಿಕೊಂಡಿದ್ದ ನನ್ನನ್ನು ಹೀಗೆ ನೀನು ಅನ್ಯಾಯದಿಂದ ಹೊಡೆದಿದ್ದೀಯಲ್ಲ ನಿನಗೆ ಬೇರೆ ಶಿಕ್ಷೆ ಇಲ್ಲ ನೀನು ಇನ್ಮೇಲೆ ನಿನ್ನ ಪ್ರಿಯಳಲ್ಲಿ ಪ್ರೀತಿಸಿ ನೋಡಿದಾಗ ಅಥವಾ ಆಸೆಪಟ್ಟು ಕೂಡಿದಾಗ ಸಾಯುತ್ತೀಯೇ ಹೋಗು ನಡೆ ಎಂದು ಶಪಿಸಿಬಿಟ್ಟನು ಶಾಪದಿಂದ ಅತ್ಯಂತ ದುಃಖಿತನಾದ ಪಾಂಡುರಾಜನು ಹೀಗೆ ಯೋಚಿಸುತ್ತಾನೆ ಎತ್ತ ವನಂ ಎತ್ತ ಮೃಗಯಾವೃತ್ತಕಂ ಈ ತವಸಿ ಎತ್ತ ಮೃಗಮೆತ್ತ ತಾನು ಎತ್ತು ಎಚ್ಚೆನ್ ಆತ್ಮಕರ್ಮ ಎತ್ತಂ ಇದೆಲ್ಲಂ ಅಘಟಿತ ಘಟಿತಂ ಈ ಕಾಡೆಲ್ಲಿಯದು ಈ ಬೇಟೆಯ ಕಾರ್ಯ ಎಲ್ಲಿಯದು ಈ ತಪಸ್ವಿ ಎಲ್ಲಿದ್ದ ಮೃಗದ ರೂಪದಲ್ಲಿ ಯಾಕೆ ಬಂದ ನಾನಾದರೂ ಇದನ್ನು ಯಾಕೆ ಹೊಡೆದೆ ಅಸಂಬದ್ಧವಾದ ಇದೆಲ್ಲ ನನಗ್ಯಾಕೆ ಆಯಿತು ನನ್ನ ಪ್ರಾಚೀನ ಕರ್ಮಾಧೀನವಲ್ಲದೆ ಬೇರೆ ಅಲ್ಲ ಎಂದು ಯೋಚಿಸುತ್ತ ಪಟ್ಟಣಕ್ಕೆ ಹಿಂದಿರುಗಿ ಬಂದ ಪಾಂಡುರಾಜ ಬಂದವನೇ ಭೀಷ್ಮ ಧೃತರಾಷ್ಟ್ರ ವಿದುರರಿಗೆ ಸಮಾಚಾರವನ್ನೆಲ್ಲ ಸವಿವರವಾಗಿ ಬಿತ್ತರಿಸಿ ಅತ್ಯಂತ ದುಃಖಿತನಾಗಿ ಸಮಸ್ತ ವಸ್ತುಗಳನ್ನು ದೀನರು ಅನಾಥರೂ ಜನಗಳಿಗೆ ಉದಾರವಾಗಿ ದಾನ ಮಾಡಿ ತನ್ನ ಪರಿವಾರವನ್ನೆಲ್ಲ ಬರಮಾಡಿ ಹೀಗೆ ಹೇಳುತ್ತಾನೆ ಸಂಸಾರದಲ್ಲಿ ಸಾರವೆಂದಿದ್ದರೆ ಅದು ಸುಂದರ ಅಂಗಿಯರ ಸಂಸರ್ಗದಿಂದ ಅಲ್ಲವೇ ಈ ಋಷಿಯ ಶಾಪದಿಂದ ಇನ್ನು ನನಗೆ ಅದು ಇಲ್ಲವಾಯಿತು ಆದ್ದರಿಂದ ನಾನು ವೈರಾಗ್ಯಪರನಾಗಿ ವನವಾಸಕ್ಕೆ ತೆರಳುತ್ತಾ ಇದ್ದೇನೆ ಇದಕ್ಕೆ ನನಗೆ ಯಾರು ಅಡ್ಡಿ ಮಾಡಬೇಡಿ ಅಂಥೇಳಿ ಅಪ್ರತಿಮ ಪರಾಕ್ರಮಿಯಾದ ಪಾಂಡುರಾಜನು ಕಾಡಿಗೆ ಹೊರಟು ನಿಂತನು ಪತ್ನಿಯರಾದಂತಹ ಕುಂತರಿ ಮಾದ್ರಿ ಕುಂತಿ ಮಾದ್ರಿಯರು ಅವನನ್ನು ತಡೆದು ನಾವೂ ಜೊತೆಗೆ ಬರ್ತೇವೆ ನಿನ್ನೊಬ್ಬನನ್ನು ಕಳಿಸಲಾರೆವು ಅಂಥೇಳಿ ಅವನ ಹಿಂದೆಯೇ ಬಂದಿದ್ದಾರೆ ಪಾಂಡುರಾಜ ಪತ್ನಿಯರ ಜೊತೆಗೆ ಸಾಮ್ರಾಜ್ಯವನ್ನು ತೊರೆದು ಶತಶೃಂಗ ಪರ್ವತವನ್ನು ಸೇರಿ ಅಲ್ಲಿ ವಾಸ ಮಾಡುತ್ತಾನೆ ಶತಶೃಂಗ ಪರ್ವತದ ತಪೋಧನರ ಜೊತೆಗೆ ಸೇರಿದಂತಹ ಪಾಂಡುರಾಜನು ತಾನೂ ಇಂದ್ರಿಯ ನಿಗ್ರಹವನ್ನು ಮಾಡಿ ತಪೋಧನನಾಗಿ ಪರಿವರ್ತನೆಯಾಗಿಬಿಟ್ಟಿದ್ದಾನೆ ಅನಂಗನನ್ನು ಹೊಡೆದೋಡಿಸಿಬಿಟ್ಟಿದ್ದಾನೆ ಹಾಗಾಗಿ ವಿರಕ್ತನಾದ ಪಾಂಡು ಈ ಶತಶಂಗ ಪರ್ವತದಲ್ಲಿ ಆತ್ಮೀಯನಾಗಿ ಬಹಳ ಸಂತೋಷದಲ್ಲಿದ್ದ ಪ್ರಕೃತಿಯ ರಾಮಣೀಯಕತೆಯನ್ನು ಅನುಭವಿಸುತ್ತ ಋಷಿ ಜೊತೆಗೆ ಸುಖ ಸಂಕಥಾ ವಿನೋದದಲ್ಲಿದ್ದುಕೊಂಡು ತಾನು ಆರಾಮದಲ್ಲಿದ್ದ ವೇಳೆಯಲ್ಲಿ ಈ ಕಡೆ ಹಸ್ತಿನ ಮಹಾರಾಣಿ ಗಾಂಧಾರಿ ದೇವಿಯು ನೂರು ಮಕ್ಕಳನ್ನು ಹೆರುವಂತೆ ವ್ಯಾಸ ಮಹರ್ಷಿಗಳಿಂದ ಅನುಗ್ರಹೀತಳಾದಂತಹ ಸಂಗತಿಯನ್ನು ಕೇಳಿ ತಿಳಿದಿದ್ದಾಳೆ ಕುಂತಿ ಅವಳಿಗೂ ಕೂಡ ಮಕ್ಕಳ ಬಯಕೆಯಾಗಿದೆ ಎತ್ತವನ ಎತ್ತ ಮೃಗಯಾವೃತ್ತೀತಪಸಿ ಎತ್ತ ಮೃಗಮಂದ್ಯಂತ ಆತ್ಮಕರ್ಮತ್ವ ುಯದು ಎಲ್ಲವನ ಯೃಗಯವೃತ್ತ mrugam yendu entu aan yatcham atmakamma yettam peratal tu idu yellum idellum ಅಘಟಿತ ಘಟಿತ ಎಂದು ಚಿಂತಿಸುತ್ತ ಪೊಳಲ್ಗೆ ಮಗುಳ್ದು ಬಂದು ಗಾಂಗೇಯ ದೃತರಾಷ್ಟ್ರ ವಿದುರಕ್ಕಲ್ಗೆ ತತ್ವತ್ತಾಂತ ಮೆಲ್ಲ ಮಂಪ್ದು ಸಮಸ್ತ ವಸ್ತುಗಳಂ ದೀನಾನಾಥ ಜನಗಳ್ಗೆ ಸೂರೆಗೊಟ್ಟು ಎಂದು ಚಿಂತಾಕ್ರಾಂತೆಯಾಗಿರ್ದ ಕುಂತಿಯಂ ಕಂಡು ಪಾಂಡುರಾಜನ್ ಏಕಾಂತದುಳಿಂತೆ ಚಿಂತೆ ಇದೇನೋ ಸಂತತಿಗೆ ಮಕ್ಕಳೆ ನೆಟ್ಟನೆ ವಾರ್ತೆಯಪ್ಪಡೆ ಇನ್ನು ಇಂತಿರಬೇಡ ದಿವ್ಯ ಮುನಿಪುಂಗವರಂ ಬಗೆದೀರ್ಪಿನಂ ನಿಜಾತ್ಯಂತ ಪತಿವ್ರತಾಗುಣದಿಂದ ಅರ್ಚಿಸಿ ಮೆಚ್ಚಿಸು ನೀಂ ದಿಗಂತ ವಿಶ್ರಾಂತ ಶರ್ಕಳಂ ವರತನೂಭವರಂ ಪಡೆ ನೀಂ ತಳೋದರೀ ಗಾಂಧಾರಿಗೆ ಮಕ್ಕಳಾದಾಗುವಂತಹ ಸಂಗತಿಯನ್ನು ಕೇಳಿ ಸಹಜವಾಗಿ ಸ್ತ್ರೀ ಸಹಜವಾದ ಆಕಾಂಕ್ಷೆಯಿಂದ ತನಗೂ ಮಕ್ಕಳಾಗಬೇಕು ಎನ್ನುವ ಆಸೆಯುಂಟಾದದ್ದು ತಪ್ಪಲ್ಲ ಆದರೆ ಮಕ್ಕಳಾಗೋಬ್ಬಗೆ ಎಂತು ಗಂಡನ ಕೂಡುವ ಹಾಗೇ ಇಲ್ಲವಲ್ಲ ಈ ಕಾರಣದಿಂದ ಕುಂತಿಗೆ ಚಿಂತೆಯಾಗಿತ್ತು ಹೀಗೆ ಚಿಂತಾಕ್ರಾಂತೆಯಾಗಿದ್ದ ಕುಂತಿಯನ್ನು ಕಂಡು ಪಾಂಡುರಾಜ ಏಕಾಂತದಲ್ಲಿ ಅವಳತ್ರ ಹೀಗೆ ಹೇಳುತ್ತಾನೆ ಕೃಷೋದರಿಯಾದ ಕುಂತಿಯೇ ಯಾಕೆ ಚಿಂತೆ ನಮ್ಮ ವಂಶಕ್ಕೆ ನೇರವಾಗಿ ಪುತ್ರಸಂತಾನದ ಪ್ರಾಪ್ತಿಯಾಗಬೇಕಾದರೆ ನೀನು ಹೀಗಿರಬೇಡ ಋಷಿಶ್ರೇಷ್ಠರನ್ನು ಪೂಜಿಸು ಅವರನ್ನು ಅನುವರ್ತಿಸು ನಿನ್ನ ಇಷ್ಟಸಿದ್ಧಿಯಾಗುವ ಹಾಗೆ ನಿನ್ನ ವಿಶೇಷವಾದ ಪತಿವ್ರತ ಗುಣದಿಂದ ನೀನು ಅವರನ್ನು ಪೂಜೆ ಮಾಡಿ ಅವರನ್ನು ಮೆಚ್ಚಿಸಿ ಅವರನ್ನು ಅರ್ಚಿಸಿ ಅವರಿಂದ ದಿಗಂತ ವ್ಯಾಪ್ತಿಯವರೆಗೆ ಯಶಸ್ಸಿನಿಂದ ಕೂಡಿದಂತಹ ಶ್ರೇಷ್ಠ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯವಾದೀತು ಹಾಗಾಗಿ ಈ ಸಂಗತಿ ನಿನ್ನ ಕೈಯಲ್ಲೇ ಇದೆ ಇದನ್ನು ಆಲೋಚನೆ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಕುಂತಿಯು ತಾನು ಹಿಂದೆ ಕನ್ನಿಕೆಯಾಗಿ ಕುಂತಿ ಭೋಜನ ಮನೆಯಲ್ಲಿದ್ದಾಗ ಮಹರ್ಷಿ ದೂರ್ವಾಸರು ಪ್ರೀತಿಯಿಂದ ತನ್ನ ಸೇವೆಗೆ ಮೆಚ್ಚಿ ದಯಗೆಯದ ಐದು ವರಗಳನ್ನು ಕುರಿತು ಹೇಳ್ತಾಳೆ ಈ ಐದು ಮಂದಿ ದೇವತೆಗಳನ್ನು ಆಹ್ವಾನ ಮಾಡಿ ಐದು ಮಕ್ಕಳನ್ನು ಪಡೆಯುವಂತಹ ಸೌಭಾಗ್ಯ ನನಗಿದೆ ತಾವು ಅಪ್ಪಣೆ ಕೊಟ್ಟರೆ ಅಂತ ಪಾಂಡುರಾಜ ಹೇಳ್ತಾನೆ ದಿವ್ಯ ಋಷಿಗಳ ಮಾತು ಬಹಳ ಬೆಲೆಯುಳ್ಳದ್ದು ಹಾಗಾಗಿ ಅದರ ಬಗ್ಗೆ ಚಿಂತೆ ಮಾಡಬೇಡ ಯೋಚಿಸಬೇಡ ಅವರೆಂದಂತೆ ಮಾಡು ಐದು ಮಂದಿ ಮಕ್ಕಳನ್ನ ಪಡೆಯುವ ಭಾಗ್ಯ ನಿನ್ನದಾಗಲಿ ಅಂತ ಹೇಳ್ತಾನೆ ಸ್ಥಳ ಚಿಂತೆಯಿದೆ ನೀ ಸಂತತಿಗೆ ಮಕ್ಕಳ ವೊಡೆ ದಿಗಂತ ವಿಶ್ವಾರ್ಥಯಕ್ಕಿ ಮೆಚ್ಚಿ ಸುಣೀ ಇನ್ ಸಿನವೇ ತನುಭವರಂ ನೀ ಪಡೆ ತಳೋದರೆ ಸಂತತಿಗೆ ಮಕ್ಕಳ ನೆಟ್ಟನೆ ಬಾತೆ ಪೊಡೆ In-in-thira-veda-chinte-i-denum Nijatya-nta-pativrata-hunadin archi-che Dighanta-vishwata-ya-sharkalam etchi-sudi-im ವರತನು ವರತನೋ ಮವರ ಪಡೇ ಇನ್ನೋ ಇಂತೊಡ ಕೊಂತಿ ಇಂಥ ಎನ್ನ ಕನ್ನಿಕೆಯ ಕಾಲದೊಳ್, ನಾನೆನ್ನ ಮಾವಂ ಕೊಿ ಭೋಜನ ಮನೆಯಳ್ ಬಳೆವಂದು ಬಂದು ದುರ್ವಾತ ಮಹಾಮುನಿಯರ್ ಎಮ್ಮ ಮನೆಗೆ ನಿಚ್ಚ ಕಂಬರ್ಪರ್ ಅವರ್ ಎನ್ನ ವಿ ಭಕ್ತಿಗಂ ಬೆಸಕೈದರ್ಕಂ ಮೆಚ್ಚಿ ಮಂತ್ರಾಕ್ಷರಗಳೈದ್ ವರವಿತ್ತರ್ ಈ ಐದು ಮಂತ್ರಕ್ಕೆ ಐವರ್ ಮಕ್ಕಳಂ ನಿಲ್ಲ ಬಗೆ ಬಂದವರನ್ ಆಹ್ವಾನ ಅವರಬೋರ ಮಕ್ಕಳಂ ಪಡೆವೆಯೆಂದು ಬೆಸಸಿದೊಡೆ ಈಗ ಎನ್ನ ಪುಣ್ಯದ ದೊರೆಕೊಂಡುದಿತ್ತು ಎಂಬುದಿವ್ಯ ಮುನಿ ವಾಕ್ಯಂ ಅಮೋಘವಾಕ್ಯಂ ಅಕ್ಕೂ ಅದಕ್ಕೆ ಏನೂ ಚಿಂತಿಸಲ್ ವೇಡ ಎಂದೊಡೇ ಅಂತೆ ಗೈವನ್ ಎಂದು ಮುತ್ತಿನ ತೊಡುಗೆಗಳಂತೊಟ್ಟು ದರ್ಭಶಯನದೊ ಅಂತೆಗೇವೇನೆಂದು ಹೇಳಿ ಕುಂತಿಯು ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿ ಶುಚಿರ್ಭೂತಳಾಗಿ ಶುಭ್ರವಸನವನ್ನು ಧರಿಸಿ ಮುತ್ತಿನ ಆಭರಣವನ್ನು ತೊಟ್ಟು ದರ್ಭೆಯಿಂದ ಮಾಡಿದ ಹಾಸಿಗೆ ಮೇಲಿದ್ದು ದರ್ಭಾಸನದಲ್ಲಿ ಕುಳಿತು ಋಷಿಶ್ರೇಷ್ಠನಾದಂತಹ ದೂರ್ವಾಸನು ಕೊಟ್ಟ ಮಂತ್ರ ಮಂತ್ರಸಮೂಹವನ್ನು ತದೇಕ ಚಿತ್ತದಿಂದ ಪಠನ ಮಾಡಿ ಕಮಲಮುಖಿಯಾದ ಆ ಕುಂತಿಯು ಅದ್ಭುತ ತೇಜಸ್ಸಿನ ಯಮರಾಜನನ್ನು ಆಹ್ವಾನಿಸುತ್ತಾಳೆ ಆತನು ಬಂದು ನಿನ್ನ ಇಷ್ಟಾರ್ಥವೇನು ಅಂತ ಕೇಳಿದಾಗ ನಿನ್ನನ್ನು ಹೋಲುವ ಮಗನನ್ನು ನನಗೆ ದಯಪಾಲಿಸಬೇಕು ಅಂತ ಕೈಮುಗಿಯುತ್ತಾಳೆ ಯಮಧರ್ಮರಾಯನು ತಥಾಸ್ತುವಂತ ಹೇಳಿ ತನ್ನ ಅಂಶವನ್ನು ಅವಳ ಗರ್ಭದಲ್ಲಿ ಇಳಿಸಿಟ್ಟು ಮರೆಯಾಗುತ್ತಾನೆ ಅವಳ ಗರ್ಭದಲ್ಲಿ ಆ ಮಗು ಬೆಳೆಯುತ್ತಾ ಬೆಳೆಯುತ್ತಾ ತಿಂಗಳು ತುಂಬಿ ಜನನವಾಗುತ್ತದೆ ಅದನ್ನು ಕವಿ ಹೇಳುತ್ತಾನೆ ಸಮುದ್ರದಿಂದ ಚಂದ್ರನು ವಿನತಾದೇವಿಯ ಹೊಟ್ಟೆಯಿಂದ ಗರುಡನೂ ಉದಯ ಪರ್ವತದಿಂದ ಸೂರ್ಯನೂ ಹುಟ್ಟುವಂತೆ ಅತ್ಯಂತ ತೇಜೋಮಯ ಮೂರ್ತಿಯಾದ ಯಮಪುತ್ರನು ಜನಿಸಿದನು ಪುಟ್ಟುವುದು ಧರ್ಮಮುಂ ಒಟ್ಟು ಈತನುಳೆ ಈತೊಳೆ ಧರ್ಮಮುಂ ಒಡಉುಟ್ಟಿದುದು ಧರ್ಮನ ಅಂಶದೊಳು ಈತಂ ಪುಟ್ಟಿದಂ ಎಂದು ಆ ಶಿಶುಗೆ ಮುನಿಸಮಿತಿ ಒಸೆದು ಇಟ್ಟುದು ಧರ್ಮಸುತನ್ಯನೆ ಪೆಸರಂ ಈ ಮಗುವು ಹುಟ್ಟಲಾಗಿ ಇವನೊಡನೆ ಭೂಮಿಯಲ್ಲಿ ಧರ್ಮವು ಅವತರಿಸಿತು ಯಮಧರ್ಮರಾಯನ ಅಂಶದಿಂದ ಈತ ಹುಟ್ಟಿದ್ದಾನೆ ಆದುದರಿಂದ ಆ ಋಷಿ ಸಮೂಹವೆಲ್ಲ ಆತನಿಗೆ ಒಲಿದು ಪ್ರೀತಿಯಿಂದ ಧರ್ಮಸುತ ಎಂಬ ಹೆಸರನ್ನಿಟ್ಟು ಆಶೀರ್ವದಿಸಿದರು ಐದು ಮಂತ್ರಗಳು ಕೈಯಲ್ಲಿದ್ದುದರಿಂದ ಆಕೆಗೆ ಐದು ಮಕ್ಕಳ ಆಸೆಯುಂಟಾಗಿದೆ ಆದ್ದರಿಂದ ಮತ್ತೊಮ್ಮೆ ವಾಯುದೇವನನ್ನು ಅದೇ ಬಗೆಯ ಪ್ರೀತಿಯಿಂದ ಭಕ್ತಿಯಿಂದ ಆಹ್ವಾನಿಸುತ್ತಾಳೆ ಆತನು ಬಂದು ಇಷ್ಟಾರ್ಥವೇನು ಎನ್ನಲು ವೈರಿ ಸೈನ್ಯವನು ನಾಶಪಡಿಸುವವನು ಎಂಬ ಹಿತನಾದ ಮಗನನ್ನು ಕೊಡು ಅಂತ ಕೇಳುತ್ತಾಳೆ ವಾಯುದೇವನ ಅಂಶವು ಕುಂತಿದೇವಿಯ ಗರ್ಭದಲ್ಲಿ ಚಂದ್ರನಂತೆ ಬೆಳೆಯುತ್ತಿರಲು ಗರ್ಭಕ್ಕೆ ನವಮಾಸ ತುಂಬಲು ಅಂತು ಗರ್ಭ ನಿರ್ಭರ ಪ್ರದೇಶದ ಆರಾತಿಗಳಿಗೆ ಅಂತಕಾಲಂ ದೊರೆಕಳ್ಳುವಂತೆ ಪ್ರಸೂತಿ ಕಾಲಂ ದೊರೆಕೊಳೆ ಗಣಕಂ ಶುಭತಿತಿ ಶುಭನಕ್ಷತ್ರಂ ನಕ್ಷತ್ರ ಶುಭವಾರಂ ಶುಭ ಮುಹೂರ್ತಂ ಎನೆ ಸಮಿತ ಕಾಯಪ್ರಭೆ ಒಗೆದಿರೆ ದಲಿತ ಶತ್ರುಗೋತ್ರಂ ಪುತ್ರಂ ಪ್ರಭು ಒಗೆದನ್ ಜೋಯಿಸನು ಶುಭತಿಥಿ ಶುಭ ನಕ್ಷತ್ರ ಶುಭವಾರ ಶುಭ ಮುಹೂರ್ತ ಎಂದು ಹೇಳುತ್ತಿರಲು ಜೊತೆಯಲ್ಲಿಯೇ ಹುಟ್ಟಿದ ಶರೀರ ಕಾಂತಿಯು ಲೋಕಕ್ಕೆಲ್ಲ ಹರಡುತ್ತಿರಲು ಶತ್ರು ಸಂಹಾರಕನು ಆದ ಮಗನು ಹುಟ್ಟಿದನು ಈ ಕೂಸಿನಂದಂ ಭೀಮಂ ಭಯಂಕರಂ ಪೆರತೆ ಈತನ ಪೆಸರು ಭೀಮನೆ ಪೋ ಎನ್ನಲು ಈ ಮಾಳಕೆಯಿಂ ಭೀಮನ್ಗೆ ಅನ್ವರ್ಥಂ ಪೆಸರ್ ಆಯಿತು ಈ ಮಗುವಿನ ರೀತಿ ಅತಿಭಯಂಕರವಾದು ಬೇರೆ ಮಾತೇನು ಅವನ ಹೆಸರು ಕೂಡ ಭೀಮನಿಂದ ಆಗಲಿ ಎಂಬುದಾಗಿ ಋಷಿಗಳು ಆಶೀರ್ವದಿಸಲು ಅದೇ ರೀತಿ ಆ ಶಿಶುವಿಗೆ ಹೆಸರು ಅನ್ವರ್ಥವಾಗಿಯೇ ಭೀಮ ಎಂದಾಯಿತು ಇಬ್ಬರು ಭರತಕುಲ ತಿಲಕರು ಹುಟ್ಟಿದ್ದಾರೆ ಒಬ್ಬ ಅತ್ಯುನ್ನ ಅಂತೂ ಭರತಕುಲ ತಿಲಕರಪ್ಪ ಇರುವರು ಮಕ್ಕಳಂಪೆತ್ತು ಕೊಂತಿ ಸಂತಸದ ಅಂತಮನ್ನೇಯ್ದು ತೀರ್ಪುದು ಕಿಂಕಿರಿ ಹೋಗಿ ಕುಂತೆಯು ಭರತ ಕುಲ ತಿಲಕರಾದ ಇಬ್ಬರು ಮಕ್ಕಳನ್ನು ಹೆತ್ತು ಸಂತೋಷದ ಪರಮಾವತಿಯನ್ನು ಹೊಂದಿರಬೇಕಾದರೆ ಆ ಕಡೆ ಧೃತರಾಷ್ಟ್ರನ ಮಹಾರಾಣಿ ಗಾಂಧಾರಿ ಇದನ್ನು ಕೇಳಿ ತನ್ನ ಗರ್ಭವು ತಡವಾದುದಕ್ಕೆ ಅತ್ಯಂತ ಆತಂಕಿತಳಾಗ್ತಾಳೆ ದುಃಖಿತಳಾಗ್ತಾಳೆ ಕ್ರೋಧಿತಳಾಗಿ ಬಿಡ್ತಾಳೆ ತಾನೇ ಹಿರಿಯ ಮಹಾರಾಣಿಯಾಗಿದ್ದು ಹಿರಿಯ ಸಂತತಿಯನ್ನು ಪಡೆಯಬೇಕೆಂಬ ಸದಾಶಯದಿಂದ ವ್ಯಾಸ ಮಹರ್ಷಿಗಳ ವಿಶೇಷ ಅನುಗ್ರಹದಿಂದ ಮೊದಲು ಗರ್ಭವತಿಯಾಗಿದ್ದರೂ ತನಗೆ ಪುತ್ರ ಸಂತಾನ ಮೊದಲು ಪ್ರಾಪ್ತವಾಗಲಿಲ್ಲ ಗರ್ಭ ನವ ತುಂಬಿ ಮಗುವನ್ನು ಹೆರಲಿಲ್ಲ ಆದರೆ ತನ್ನ ಓರೆಗೆವಳಾದ ಪಾಂಡು ಮಹಾರಾಜನ ಹೆಂಡತಿ ಈ ಭಾಗ್ಯವನ್ನು ಎಂಬುದು ಅವಳ ಚಿಂತೆಯ ವಸ್ತುವಾಯಿತು ಮನಸ್ಸು ಕಿರಿಕಿರಿಗೊಂಡು ಹೊಟ್ಟೆ ಕಿಚ್ಚು ತಾಳಿ ಮತ್ಸರದ ಪರಿಣಾಮ ಏನಾಯಿತೆಂಬುದನ್ನು ಕವಿಯ ಬಾಯಲೆ ಕೇಳುವ ಸಂತತಿಗೆ ಪಿರಿಯ ಮಕ್ಕಳನ್ ಆಂ ತಡೆಯದೆ ಪಡೆವೆನು ಎಂದೊಡೆ ಎನ್ನಿಮ್ಮುನ್ನಂ ಕೊಂತೆಯೇ ಪಡೆದಳು ಗರ್ಭದ ಚಿಂತೆಯನ್ ಅದಿನ್ನೇವುದು ಎಂದು ಬಸಿರಂ ಪೊಸೆದಳ ಸಂತತಿಗೆ ಹಿರಿಯ ಮಗನಾದ ಹಸ್ತಿನಾವತಿಗೆ ಒಡೆಯನಾಗುವಂತಹ ಹಿರಿಯ ಮಗನನ್ನು ನಾನು ಮೊದಲು ಪಡೆಯುತ್ತೇನೆ ಅಂತ ಆಸೆ ಪಟ್ಟರೆ ನನಗಿಂತ ಮುಂಚಿತವಾಗಿ ಕುಂತಿಯೇ ಮಕ್ಕಳನ್ನು ಪಡೆದಳಲ್ಲ ಎನ್ನುವುದು ಅವಳ ಹಾಗಾಗಿ ಗರ್ಭದ ಚಿಂತೆ ಅದಿನ್ನೇವುದು ಎಂದು ಹೇಳಿ ಬಸಿರನ್ನು ಹೊಸೆದಳಂತೆ ಹೊಟ್ಟೆಯನ್ನು ಹಿಸುಕಿಕೊಂಡಳಂತೆ ಮಾನವ ಸ್ವಭಾವದ ಒಳಹೊರಗುಗಳನ್ನು ವಿವಿಧ ಮಜಲುಗಳನ್ನು ಈ ಭಾಗದಲ್ಲಿ ಅತ್ಯಂತ ಸುಂದರವಾಗಿ ಮಾರ್ಮಿಕವಾಗಿ ಪಂಪ ಕವಿ ಚಿತ್ರಿಸಿದ್ದಾನೆ ಸವತಿ ಮಾತ್ಸರ್ಯದ ಕಿಚ್ಚು ಹೊತ್ತಿ ಹೊಗೆದ ಬಗೆಯನ್ನು ಕವಿ ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸಿದ್ದಾನೆ ಪಾಂಡವಿಗೆ ಮಕ್ಕಳಾಗುವುದಿಲ್ಲ ಎನ್ನುವುದು ಗಾಂಧಾರಿಗೊಂದು ಸಮಾಧಾನವಾಗಿತ್ತು ಆತ ಮಡದಿಯರ ವಡಗೂಡಿ ಕಾಡಿಗೆ ವಾನಪ್ರಸ್ಥಕ್ಕೆ ಹೋಗಿದ್ದಾನೆ ವೈರಾಗ್ಯಪರನಾಗಿದ್ದಾನೆ ಅಂತಂದಾಗ ಪಾಂಡವಿಗೆ ಸಾಮ್ರಾಜ್ಯ ದೊರಕಿ ತನ್ನ ಗಂಡನಿಗೆ ಸಾಮ್ರಾಜ್ಯ ದೊರಕದೇ ಇದ್ದಂತಹ ಅಸಮಾಧಾನ ಕಡಿಮೆಯಾಗಿತ್ತು ಆದರೂ ಒಳಗಿಂದೊಳಗೆ ಸಾಮ್ರಾಜ್ಯಕ್ಕೆ ಒಡೆಯ ತನ್ನ ಮಗನೇ ಆಗಬೇಕು ಎಂಬ ಸದೆ ಅದಮ್ಯ ಬಯಕೆಯನ್ನು ಹೊಂದಿದ್ದ ಗಾಂಧಾರಿಗೆ ತಾನು ಗರ್ಭಧಾರಣೆ ಮಾಡಿದ್ದು ನೂರು ಮಕ್ಕಳನ್ನು ಹೇರುವಂತಹದ್ದು ವ್ಯಾಸರ ಅನುಗ್ರಹವಾದದ್ದು ಇದೆಲ್ಲ ಸಂತಸವನ್ನು ತಂದಿತ್ತು ನಿರ್ಮಳವಾಗಿ ಮಗುವಿನ ನಿರೀಕ್ಷೆಯನ್ನು ಮಾಡುತ್ತಾ ಇದ್ದವಳಿಗೆ ಅಥವಾ ಕಾಡಿನಲ್ಲಿ ಮಕ್ಕಳ ನಿರೀಕ್ಷೆಯೇ ಇಲ್ಲದೆ ಇದ್ದಂತಹ ಕುಂತಿಗೆ ಮಂತ್ರದ ಬಲದಿಂದ ಮಕ್ಕಳಾದರು ಅದನ್ನು ಒಬ್ಬನಲ್ಲ ಇಬ್ಬರು ಮಕ್ಕಳಾದರು ಭರತಕುಲ ಪಾಲಕರಾಗುವರಿವರು ಎನ್ನುವ ಮಾತನ್ನು ಕೇಳಿ ಯಾಕೆ ಭರತ ಕುಲಪಾಲಕರಾಗುವರು ಎನ್ನುವುದವರ ಯೋಚನೆ ಅಂದರೆ ಮೊದಲಿಗೆ ಹುಟ್ಟಿದವರವರು ಯುಧಿಷ್ಠರ್ ಮತ್ತು ಭೀಮ ಇಬ್ಬರ ಜನನವಾಯಿತು ಅದು ಅತ್ಯಂತ ಧರ್ಮಿಷ್ಠನು ವೀರನು ಶೂರನು ಶತ್ರು ಸಂಹಾರಕನೂ ಆಗಿರತಕ್ಕಂತಹರು ಇಬ್ಬರು ಇಬ್ಬರು ಮಕ್ಕಳು ಒಬ್ಬರಲ್ಲ ಚಿಂತೆಯಾಗದೇ ಇದ್ದೀತೇ ಈ ಬಗೆಯ ಮಾನವ ಸ್ವಭಾವದ ಸವತಿ ಮಾತ್ಸರ್ಯದ ಕಿಚ್ಚನ್ನು ಕವಿ ಇಲ್ಲಿ ಮನಗಾಣಿಸಿದ್ದಾನೆ ಭೀಮಂ ಭಯಂಕರ ಪೆರತು ಎೇ ಮಾತು ಈ ಕೂಸಿ ನಂದನ ಪೆಸರು ಭೀಮನೆ ಪಾನೆ ಮುನಿಜನ ಈ ಮಾಳ್ಕೇಯಿನ್ ಆಯಿತು ಶಿಶುಗೆ ಪೆಸರ್ ಅನ್ವರ್ಥ ಮುನಿಜಲಂ ೀಕೂಸಿ ನಂದಯ ಕರ ಭೀಮನೆ ಯೀತನ ಪೆಸರುಣೇಮಾಳ್ಕೆ ಇನ್ ಶಿಶುಗೆ ಭೀಮಂ ಪೆಸನ್ವರ್ಥ ಆಯಿತ ಅಂತು ಕೊಂತಿಯ ಗರ್ಭಾರಮು ತಾಪಾಶ್ರಮದ ಅನುರಾಗ ಒಡನೆ ಬಳೆಯೇ ಬಂಧುಜನದ ಮನೋರಥಂಗಳ ಒಂಬತ್ತನೆಯ ತಿಂಗಳ ಒಡನೊಡನೆ ನೆರೆಯೇ ಪೊಟ್ಟುದು ಧರ್ಮಮು ಒಡುಟ್ಟಿದುದುದು ಈತನೊಳ ಧರ್ಮನಂ ಶೊಳು ಈತ ಪುಟ್ಟಿದನೆಂದು ಆ ಶಿಶು ಯ ವಸದಿಟ್ಟುದು ಮುನಿ ಸಮಿತಿ ಧರ್ಮಸುಧ ಧರ್ಮನಂ ಶೊಳೆ ಪುಟ್ಟಿದನೆಂದು ಈತನೊಳೆ ಧರ್ಮ ಮುಂ ಒಡಉುಟ್ಟಿದುದು ಎಂದು ಆಶಿಶುಗೆ ಮುನಿ ಸಮಿತಿ ಧರ್ಮಸುತನ್ಯಸರು ವಸದು ಓ ಸಂತತಿಯ ಪ್ರಿಯ ಮಕ್ಕಳನ್ ಆಂ ತಡೆಯದೆ ಪಡೆವನೆಂದೊಡೇ ಎನ್ ನಿಮ್ಮೊನ್ನಂ ಕೊಂಚಿಯ ಪಡೆದಲ್ ಗರ್ಭದ ಚಿಂತೆಯನ್ನೇ ಉದ್ದ ಬಸಿವಸೆದಲ್ ಆ ಸಂತಿಯ ಮಕ್ಕಳನ್ ಪಡವನಂದೊಡೇ ಕೊಂತಿಯ ಪಡೆದಲ್ ಮಕ್ಕಳ ಎನ್ನಿಮ್ಮುನ್ನ ಕೊಂತಿಯ ಪಡೆದಲ್ ಮಕ್ಕಳನ್ ಸಂತತಿಗೆ ಪ್ರಿಯ ಮಕ್ಕಳಿಮ್ಮುನ್ನಂ ಕೊಂತಿಯ ಪಡೆದಳ ಗರ್ಭದ ಉದೆಂದು ಬಸಿರಂ ಪಸದಳ ಅಂತು ಪೆಸರನಿಟ್ಟು ಪರಕೆಯಂ ಕೊಟ್ಟು अंत गर्भ निर्भर प्रदेश दुर् अरातिगे अंत काल दसूति काल दौे शुभतिथ शोभ नक्षत्र शुभवार शुभवारम मुहूर् ಗಣಕ ಇಡಾ ಪ್ರಭುಗೆದ ಉದಿತ ಕಾ ಪ್ರಭಯದಿ ದಳಿತ ಶತ್ರುಗೋತ್ರ गणक शुभतिथि शुभनक्षत्रम शुभवार शुभमूत्रने उदित ಪುತ್ರಂ ಅಸುರರ್ ಪಾಲ್ಗಡಲಂ ಪೊಸೆದೊಡೆ ಮಗಳುದ್ದು ಅಲ್ಲಿ ಅಸದಳಂ ಕಾಳಕೂಟಾಂಕುರಮುಂ ಒಗೆದು ಅಂತೆಯೇ ಕಿನಿಶಿಂ ಬಸುರಂ ಪೊಸೆದ ಗಾಂಧಾರಿಯ ಬಸಿರಿಂ ಹೊಗೆದುವು ನೂರೊಂದು ಅರುಣಾಕೀರ್ಣ ಪಿಂಡಂ ರಾಕ್ಷಸರು ಹಲ್ಗಡಲನ್ನು ಕಡೆದಾಗ ಕಾಲಕೂಟ ವಿಷ ಬಂದದ್ದನ್ನು ಕವಿಯಲ್ಲಿ ನೆನಪಿಸಿಕೊಳ್ಳುತ್ತಾನೆ ಅಮೃತವನ್ನು ಪಡೆಯುವ ಉದ್ದೇಶದಿಂದ ಸಾಗರವನ್ನೇ ಕಡೆಯುವಂತಹ ಮಹತ್ಕಾರ್ಯಕ್ಕೆ ಹೊರಟವರು ಆದರೆ ಅವರು ರಾಕ್ಷಸರು ಹಾಗಾಗಿ ಅವರ ಉದ್ದೇಶ ಚೆನ್ನಾಗಿರಲಿಲ್ಲ ಅವರು ಮಾಡಿದ ಕೆಲಸ ಅದರ ಪರಿಣಾಮ ಅಮೃತವೂ ವಿಷವಾಗಿರುತ್ತದೆ ಎಂಬ ಸೂಚನೆ ಇಲ್ಲಿ ಕಾಣುತ್ತದೆ ಒಳ್ಳೆ ಮನಸ್ಸಿನಿಂದ ಮಗುವನ್ನು ಹೆರಬೇಕೆಂಬ ಯೋಚನೆ ಇದ್ದಿದ್ದರೆ ಹೀಗಾಗುತ್ತಿರಲ್ವೋ ಏನು ಭರತ ಕುಲಕ್ಕೆ ಹಿರಿಮಕ್ಕಳಾಗಿ ಹಸ್ತಿನಾವತಿಯ ದೊರೆಗಳಾಗಬೇಕೆಂಬ ಕನಸು ಕಂಡು ತಾನೇ ಮೊದಲು ಮಗುವನ್ನು ಹೆರಬೇಕು ಎಂದು ಯೋಚಿಸಿ ಅಷ್ಟ ಮಾತ್ರವಲ್ಲ ತಾನು ಹೆತ್ತರೆ ಚಿಂತೆ ಇಲ್ಲ ಪಾಂಡುವಿನ ಮಡದಿ ಕುಂತಿಗೆ ಮಕ್ಕಳಾಗುವ ಭಾಗ್ಯವೇ ಇಲ್ಲ ಆದ್ದರಿಂದ ನಾನೇ ಪಡೆದು ಬಿಡುತ್ತೇನೆ ಎನ್ನುವಂತಹ ಸ್ವಾರ್ಥದ ಲಾಲಸೆಯಿಂದ ಮಕ್ಕಳನ್ನು ಪಡೆಯುವುದಕ್ಕೆ ಅಂತ ಭಾವಿಸಿ ವ್ಯಾಸಮಹರ್ಷಿಗಳ ಕೃಪೆಯಿಂದ ಗರ್ಭಧರಿಸಿದರೆ ಇದೀಗ ಕಾಲಕೂಟ ವಿಷದ ಹಾಗೆ ಆಯ್ತಲ್ಲ ಮಗುವನ್ನು ನಿರೀಕ್ಷಿಸಿದರೆ ಮಗುವಿನ ಬದಲು ನೂರೊಂದು ಅರುಣಾಕೀರ್ಣ ರಕ್ತ ಮಿಶ್ರಿತ ಪಿಂಡಗಳು ಉದರಿದುವಲ್ಲ ಎನ್ನುವಂಥದ್ದು ಇಲ್ಲಿ ಯಾಕೆ ದುಃಖ ಹುಟ್ಟಿದ ಮಕ್ಕಳು ಪ್ರೀತಿಯ ಮಕ್ಕಳಾಗಲಿಲ್ಲ ಅಸಹನೆಯ ಪಿಂಡಗಳಾದುವು ಕವಿಯಲ್ಲಿ ಈ ಹುಟ್ಟಿದ ನೂರೊಂದು ಪಿಂಡಗಳು ಕಾಳಕೂಟದ ಅಂಕುರಗಳು ಎಂದು ಧ್ವನಿಪೂರ್ಣವಾಗಿ ಮುಂದೆ ಈ ಮಕ್ಕಳು ಲೋಕಕಂಟಕರಾಗ್ತಾರೆ ಪ್ರಜಾಪೀಡಕರಾಗ್ತಾರೆ ಎಂದು ಧ್ವನಿಸಿದ್ದನ್ನು ನಾವಿಲ್ಲಿ ಮನಗಾಣಬಹುದು ಪಂಪನ ರಚನೆಯೇ ಹೀಗೆ ಧ್ವನಿಪೂರ್ಣವಾದದ್ದು ಇಂತಹ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗ್ತವೆ ಕಿರಿದಿರು ಪಿರಿದ ಹೇಳುವುದು ಪಂಪನ ಜಾಣ್ಮೆ ಅದಕ್ಕೆ ಇದೊಂದು ಚಂದದ ನಿದರ್ಶನ ಮೊದಲೇ ಗಾಂಧಾರಿಗೆ ಅಸಹನೆ ಅಸೂಯೆ ಮತ್ಸರ ಹೊಟ್ಟೆ ಕಿಚ್ಚು ಅದರಿಂದಾಗಿ ತನ್ನ ಬಸುರನ್ನು ಹೊಸಕೆ ಹಾಕಿದ್ದಾಳೆ ಮಕ್ಕಳು ಹುಟ್ಟುವ ಬದಲು ಗಾಂಧಾರಿಯ ಗರ್ಭದಿಂದ ರಕ್ತ ತುಂಬಿದ ನೂರೊಂದು ಭ್ರೂಣಗಳು ಹುಟ್ಟಿದವಂತೆ ಅದನ್ನು ನೋಡಿ ಆಕೆಗೆ ಇನ್ನಷ್ಟು ಕೋಪ ಕೋಪದಿಂದ ಬೆಂಕಿ ಉಂಡೆಯಾಗಿ ಇವುಗಳನ್ನ ಹೊರಗೆ ಬಿಸಾಡಿ ಎಂದು ಸೇವಕರಿಗೆ ಆಜ್ಞಾಪಿಸಲು ಅದೇ ಹೊತ್ತಿಗೆ ವ್ಯಾಸ ಮಹರ್ಷಿಗಳು ಅಲ್ಲಿಗೆ ಬಂದು ಈ ದೃಶ್ಯವನ್ನು ಕಂಡು ಗಾಂಧಾರಿಯನ್ನು ಗದರಿಸಿ ನಿನ್ನ ಸಂತತಿಗೆ ಒಂದೇ ಗರ್ಭದಲ್ಲಿ ಶ್ರೇಷ್ಠರಾದ ನೂರು ಮಕ್ಕಳು ಹುಟ್ಟಲಿ ಎಂಬ ಯೋಚನೆಯಿಂದ ನಾನು ನಿನಗೆ ವರದಾನ ಮಾಡಿದರೆ ನಿಷ್ಪ್ರಯೋಜನವಾಗಿ ಹೊಟ್ಟೆಯನ್ನು ಕಿವುಚಿಬಿಟ್ಟೆ ಛೆ ಎಂಥ ಕೆಲಸ ಮಾಡಿಬಿಟ್ಟೆ ಅಯೋಗ್ಯವಾದದ್ದನ್ನು ಮಾಡಿದೆ ಎಂದು ಋಷಿಯು ಆಕ್ಷೇಪವನೆತ್ತಿ ಬರೀ ಆಕ್ಷೇಪಣೆ ಎತ್ತಿದ್ದಲ್ಲ ಆ ಪಿಂಡಗಳನ್ನು ಉಳಿಸುವುದಕ್ಕೆ ಪ್ರಯತ್ನ ಮಾಡುತ್ತಾರೆ ಆ ನೂರು ಭ್ರೂಣಗಳನ್ನು ಆಗಲೇ ಘಮಗಮಿಸುವ ತುಪ್ಪದ ಭಾಂಡದಲ್ಲಿ ಸುರಕ್ಷಿತವಾಗಿ ಇಳಿಸಿದನು ಇಂದಿನ ವೈಜ್ಞಾನಿಕ ಯುಗದಲ್ಲಿ ಇವೆಲ್ಲ ಸಾಮಾನ್ಯ ಅಂತ ನಾವು ಅಂದುಕೊಂಡರೂ ಹಿಂದಿನ ಋಷಿಗಳ ಕಾಲದಲ್ಲಿ ಪುರಾಣದ ಕಾಲದಲ್ಲಿ ಈ ಬಗೆಯ ಜಗಳಿಬಿದ್ದ ಭ್ರೂಣಗಳನ್ನು ಸುರಕ್ಷಿತವಾಗಿ ಇಟ್ಟು ಬೆಳೆಸಿ ತಿಂಗಳು ತುಂಬಿ ಮಗುವಾಗಿ ಸೃಷ್ಟಿಯಾಗತಕ್ಕಂತಹ ಈ ಕಾರ್ಯವಿದೆಯಲ್ಲ ಇದು ನಿಜಕ್ಕೂ ಅಚ್ಚರಿ ಹಾಗೆ ಸಮಸ್ತ ಲೋಕವು ನಿಬ್ಬೆರಗಾಗಿ ಕಣ್ ಬಿಟ್ಟು ಮೈಯೆಲ್ಲ ಕಿವಿಯಾಗಿ ಈ ವಾರ್ತೆಯನ್ನು ಕೇಳುವ ಹಾಗೆ ಸಮಸ್ತ ಲೋಕವೂ ಅಚ್ಚರಿಪಡುವ ಹಾಗೆ ಈ ನೂರೊಂದು ಭ್ರೂಣಗಳು ಕೋಡದಲ್ಲಿ ಸುರಕ್ಷಿತವಾಗಿ ಬೆಳೆಯುತ್ತಿದ್ದುವು ಅಂತೂ ನೂರುವರೊಳಗೆ ಒರು ಅಗುರ್ಬು ಪರ್ಬ್ಬಿ ಪರಕಲಿಸಿ ಸಂಪೂರ್ಣ ವಯಸ್ಕನಾಗಿ ಘೃತ ಘಟ ವಿಘಟನೂ ಆಗಿಪುಟ್ಟುವುದು ತುಪ್ಪದ ಕೊಡದೊಳಗಿದ್ದ ನೂರು ಭ್ರೂಣಗಳ ಪೈಕಿ ಒಬ್ಬನು ಭಯವು ಹಬ್ಬಿ ಹರಡುವ ಹಾಗೆ ಪ್ರಾಯತುಂಬಿದ ಮಗುವಾಗಿ ತುಪ್ಪದ ಕಡವನ್ನು ಘೃತಭಾಂಡವನ್ನು ಒಡೆದುಕೊಂಡು ಹುಟ್ಟಿಬಂದನು ಪ್ರತಿಮೆಗಳಳುತ್ತುವು ಅತಿರಭಸದೆ ಧಾತ್ರೆ ಮೊಳಗಿದುದು ದೆಸೆಗಳು ಉರಿದುವು ಭೂತಪ್ರತತಿಗಳು ಆಡಿದುವು ಶಿವಾನಿವಗಳು ಅತಿರಮ್ಯ ಸ್ಥಾನದ ಒಳರಿದುವು ಆಶ್ಚರ್ಯಕರವಾದ ರೀತಿಯಲ್ಲಿ ಈ ಮಗುವು ಹುಟ್ಟಿದಾಗ ಅರಮನೆಯಲ್ಲಿದ್ದ ನಿರ್ಜೀವ ವಿಗ್ರಹಗಳು ಕೂಡ ರೋದನ ಮಾಡಿದುವಂತೆ ಭೂಮಿ ಬಹು ರಭಸದಿಂದ ಗಡಗಡ ನಡುಗಿತಂತೆ ದಶದಿಗ್ಗುಗಳು ಹೊತ್ತಿ ಉರಿದುವಂತೆ ಪಿಶಾಚಿಗಳ ಸಮೂಹವು ಕುಣಿದಾಡುವ ಕುಣಿದಾಡಿದುವಂತೆ ಅತ್ಯಂತ ಮನೋಹರವಾದ ಸ್ಥಳಗಳಲ್ಲೆಲ್ಲ ನರಿಯು ಊಳಿಡ ಊಳಿಡತೊಡಗಿದುವಂತೆ ದುರ್ಯೋಧನ ಹುಟ್ಟಿದಾಗ ಉಂಟಾದ ಈ ಉತ್ಪಾತಗಳು ಮುಂದೆ ಭೂಮಿಯಲ್ಲಿ ಏನೇನೋ ಘಟಿಸಲಿದೆ ಎಂಬುದರ ಒಂದು ಕರಾಳ ಧ್ವನಿಯನ್ನು ಸೂಚಿಸುತ್ತದೆ ದುರ್ನಿಮಿತ್ತಗಳ ಪರಂಪರೆಯನ್ನು ಕಂಡ ವಿದುರ ಂತೆ ಈತನೇ ನಮ್ಮ ಕುಲಕಂ ಕೇತುದಲ್ ದಲ್ ಆ ನರಿವೆನ್ ಅಲ್ಲದೊಂದು ಏಕಿಂತ ಉತ್ಪಾತಗಳು ತೋರ್ಪುವು ಈತನ ಬಿಸುಡುವುದು ಪೆರಗುಡಿದ ಸುತರೆ ಸಂತತಿಗೆ ಅಪ್ಪರ್ ಉತ್ಪಾತಗಳನ್ನೆಲ್ಲ ಕಂಡ ಭವಿಷ್ಯಜ್ಞಾನಿಯು ಬುದ್ಧಿವಂತನವಾದ ವಿದರನು ಇವನೇ ನಮ್ಮ ವಂಶವನ್ನು ಹಾಳು ಮಾಡುವಂತಹ ಕೇತುಗ್ರಹ ಇಲ್ಲದೇ ಹೋದರೆ ಇವನು ಹುಟ್ಟಿದಾಗ ಏಕೆಷ್ಟು ದುರ್ನಿಮಿತ್ತಗಳಾಗುತ್ತಿದ್ದವು ಆದ್ದರಿಂದ ನಿರ್ದಯವಾಗಿ ಇವನನ್ನು ಹೊರಗೆ ಎಸೆಯುವುದು ಇವನ ಹಿಂದೆಯೇ ಉಳಿದವರು ವಂಶೋದ್ಧಾರಕರಾಗುತ್ತಾರೆ ಇವನಿಂದ ವಂಶನಾಶವಾಗುತ್ತದೆ ಎನ್ನುವುದು ಧ್ವನಿ ಈ ದುರ್ನಿಮಿತ್ತಗಳೆಲ್ಲ ಸೂಚಿಸುವುದು ಹಾಗೆ ಇವನು ಭರತಕುಲಕ್ಕೆ ಕೇತುವಾಗಿ ಪರಿಣಮಿಸುತ್ತಾನೆ ರಾಹುಕೇತುಗಳು ಒಳ್ಳೆಯದು ಮಾಡುವವರಲ್ಲ ಹಾಗೆಯೇ ಇವನು ಕೇತುವಾಗಿ ಗ್ರಹಣಕಾರಕನಾಗ್ತಾನೆ ವಂಶಕ್ಕೆ ಗ್ರಹಣ ಹಿಡಿಸಿದರೆ ಹಿಂದಿನಿಂದ ಬಂದಿರತಕ್ಕಂತಹ ಕೀರ್ತಿ ಮಣ್ಣು ದಿವ್ಯಜ್ಞಾನಿಯು ನೀತಿವಿದನೂ ವಿದುರನು ಹೇಳಿದ ಈ ಅಪ್ರಿಯ ಸತ್ಯವನ್ನು ಅರಗಿಸಿಕೊಳ್ಳಲು ರಾಜನಾದಂತಹ ಧೃತರಾಷ್ಟ್ರ ರಾಣಿಯಾದಂತಹ ಗಾಂಧಾರಿ ಸಾಧ್ಯವಾಗಲಿಲ್ಲ ಆದ್ದರಿಂದ ಈ ದಂಪತಿಗಳು ಏನು ಮಾಡಿದರೂ ಕೂಡ ಆ ಮಗುವನ್ನು ಎಸೆಯುವುದಕ್ಕೆ ಒಪ್ಪಲಿಲ್ಲ ಎಷ್ಟಾದರೂ ಮೊದಲು ಹುಟ್ಟಿದ ಮಗನಲ್ಲವೇ ಪುತ್ರಮೋಹ ಇದಕ್ಕೆ ಬಿಡುತ್ತದೆಯೇ ಹಾಗಾಗಿ ಉತ್ಪಾತಗಳ ಶಾಂತಿ ಮಾಡುವುದಕ್ಕೆ ಮಂಗಳ ವರ್ಧನಕ್ಕಾಗಿ ಶಾಂತಿಕರ್ಮಗಳನ್ನು ಬ್ರಾಹ್ಮಣರಿಂದ ಮಾಡಿಸಿ ಮಂಗಳವಾದ್ಯಗಳನ್ನು ಹಾಡಿಸಿ ಆತನಿಗೆ ದುರ್ಯೋಧನ ಎಂದು ಹೆಸರಿಟ್ಟು ಉಳಿದೆಲ್ಲ ಮಕ್ಕಳಿಗೆ ದುಶಾಸನಾದಿ ಹೆಸರುಗಳನ್ನಿಟ್ಟು ಆಶೀರ್ವಾದ ಮಾಡಿದರು ಅಲ್ಲಿ ಕಾಳಕೂಟಾಂಕುರಂ ಅಂದು ಅಸದಳಂ ಒದಂತೆ ಒಗೆದವೋ ಬಸಿರಿ ನೂರಂದು ಪಿಂಡಂ ಅರುಣಾಕೀರ್ಣ ಮಗುಳ್ದು ಅಸುರರ್ ಪಾಲ್ ಗಡಲಂ ಪೊಸೆದೊಡೆ ಕುರಂ ಪೊಸೆದು ಬಸಿರಂ ಪೊಸೆದೊಡೆ ಅರುಣಾಕೀರ್ಣ ನೂರಂದು ಪಿಂಡುವೋ ಅವಂ ಕಂಡೋ ಕಿನಿಸಿ ಕಿಚ್ಚೆಳ್ದು ಇವೆಲ್ಲ ಮಂ ಪೊರಗೆ ಬಿಸುಟು ಬನ್ನಿಮೆಂಬುದೂ ವ್ಯಾಸಭಟ್ಟಾರಕಂಬಂದು ಗಾಂಧಾರ್ಯಂ ಭಗ್ಗಿಸಿ ಅಂಥನೂರ್ವರೊಳ್ ವರ್ವನ ಗುರ್ಬು ಪರ್ಭಿಕ್ ಪರ ಕಲಿಸೇ ಸಂಪೂರ್ಣ ವಯಸ್ಕನಾಗಿ ಘೃತಘಟ ವಿಘಟನು ಆಗಿ ಪುಟ್ಟುವುದು ಪ್ರತಿಮೆಗಳ ಅಳ್ತು ಮೊಳಗಿದು ದುರತಿರಭಸದೆ ಧಾತ್ರೇಯೇ ದಜೆಗಳ್ ಉರಿದುವು ಭೂತ ಪ್ರತತಿಗಳ್ ಆಡಿದುವು ಒಳರಿದುವು ಅಧಿರಮ್ಯಸ್ಥಾನದೊಳ್ ಶಿವಾನಿಮಗ ಅಂತೊಗೆದ ಅನೇಕ ಉತ್ಪಾತಂಗಳಂ ಕಂಡು ವಿದುರಂ ಚದುರವಿದುರನ್ ಇಂದ ನಮ್ಮ ಕುಲಕ್ಕಂ ಕೇತುಲ್ ಆನರಿವನ್ ಅಲ್ಲದೆ ಅಂದುಯೇಕೆ ಇನಿತು ಉತ್ಪಾತಂ ತೋರ್ಪುವು ಬಿಸುಡುವುದು ಈತನ ಪರಗೇ ಉಳಿ ಸುತರೆ ಸಂತತಿಗ ಎಂದೊಡಂ ಪುತ್ರ ಮೋಹಕಾರಣ ಮಾಜಿ ಧೃತರಾಷ್ಟ್ರಂಗಾಧಾರಿಯು ಯೈದ ವಡಂಬಡೀರ್ದೊಡೇ ಉತ್ಪಾತ ಶಾಂತಿ ಪೌಷ್ಟಿ ಕ್ರಿಯೆಗಳ ಮಹಾಬ್ರಾಹ್ಮಣರಿಂದಳಯಿ ಬದ್ಧವಣಮಾಜಿ ಮಂಗಳಿಸಿ ಕೂಸಿಂಗೆ ದುರ್ಯೋಧನನೆಂದು ಪೆಸರನಿಟ್ಟು ಮತ್ತಿನ ಕೂಸುಗಳಿಗೆಲ್ಲಂ ದುನಾದಿಯಾಗಿ ನಾಮಂಗಳಿಟ್ಟು ಪರಕಯಂ ಕೊಟ್ಟು ಈತನೆ ನಮ್ಮ ಕುಲಕ್ಕಂಕೇತುಲ್ ಆನರಿವನ್ ಅಲ್ಲದೆ ಅಂದುಿತು ಉತ್ಪಾತಂ ತೋರ್ ಬಿಸುಡುವುದೀತನ ಪರಗೇ ಉಳಿದ ತುತರೇ ಸಂತತಿಗ ಎಂದೊಡಂ ಪುತ್ರಮೋಹಕಾರಣಿ ಧೃತರಾಷ್ಟ್ರನುಂಗಾಧಾರಿಯು ಏಯೈದ್ ವಡಂಬಡದಿರ್ದೊಡೆ ಉತ್ಪಾತ ಶಾಂತಿಕ ಪೌಷ್ಟಿಕ ಕ್ರಿಯೆಗಳಂ ಮಹಾಬ್ರಾಹ್ಮಣರಿಂದ ಬಳಯಿಸಿ ಬಾಜಿಸಿ ಮಂಗಳಮಂ ಪಾಡಿಸಿ ಕೂಸಿಂಗೆ ದುರ್ಯೋಧನನೆಂದು ಪೆಸರನಿಟ್ಟು ಮತ್ತಿನ ಕೂಸುಗಳಗೆಲ್ಲ ದುಃಾಸನಾದಿಯಾಗಿ ನಾಮಳನಿಟ್ಟು ಪರಕಯಂ ಕೊಟ್ಟೂ ಅಲಸದೆ ಮಾಡಿ ಬೇಸರದೆ ಸಾಲ್ಗು ಇದು ಎನ್ನದೇ ಮೇಸೊಗಕ್ಕೆ ಪಂಬಲಿಸದೆ ಗೆಟ್ಟು ನಿಡುಜಾ ಗರದುಳ್ತೊಡರ್ದು ಏ ಕಪಾದದು ಬಲಿದು ಉಪವಾಸದು ನಮಿದು ನಂಪಿಗಳು ನಿಯಮ ಕ್ರಮಗಳನ್ನು ಸಲ್ಲಿಸಿದರೆ ಅಂತು ನೋನದೆ ಗುಣ ಪಡೆಯಲ್ಕೆ ಅಂತಂದು ವರ್ಷರಂಗೆ ನೋತು ಪೂರ್ವ ಕ್ರಮದೊಳು ಒಂದು ದಿವಸಂ ಉಪವಾಸಮನ್ ಇರ್ದು ಅಗಣ್ಯ ಪುಣ್ಯತೀರ್ಥ ಜಲಂಗಡ ಇಂದು ದಳಿಂಬ ಮನ್ಟು ಗರ್ಭಶಯನದೊಳಿರ್ದು ಇಂತಪ್ಪ ಮಗನಂ ನೀನೋಘಂ ಪಡೆವೇ ಎಂದು ಮುನಿ ಜನಗಳು ಪೇಳ್ವ ಶುಭ ಸ್ವಪ್ನ ಫಲಂಗೊಡನೊಡನೆ ಗರ್ಭ ಚಿಹ್ನಂಗಳೋರೆ ಅಂತ ಬಳೆದ ಗರ್ಭದುಳ್ ಸಂಪೂರ್ಣ ಪ್ರಸವ ಸಮಯಂ ತೊರೆ ಕೊಳೆ ಗ್ರಹಂಗಳೆಲ್ಲಂ ತಂ ತಂ ಮುಚ್ಚ ಸ್ಥಾನಗಳೊಳಿರ್ದು ಷಡ್ವರ್ಗ ಸಿದ್ಧಿಯನ್ನುಂಟು ಮಾಡೆ ಶುಭ ಲಗ್ನೋದಯದು ಬೇಸನ್ ಏನು ಏಗೊಯ್ಯುವುದೋ ನಿನಗೆ ಹೊಸದು ಏನಂ ಕೊಡುವುದು ಎಂದೊಡೆ ಎಂದ ಮಕ್ಕಳ ಸಗೆಯನು ಯನಗೆ. ುವುದೋ ನಿನ್ನ ಸಕಮಸಕಮನೆ ಪೋಲ್ವ ಮಗನ ಮಗನ ನಿನ್ನ ಸಕದ ಮಸಕಮನೆ ಪೋಳ್ವ ಮಗನಗೆ ಇವುದು ರತ ಕುಲ ಗಗನ ದಿನಕರ ಹರತಿ ಕುಳ ಕೇ ಅಮಳ ಹಿಮಕರ ಶಿಶು ತೇ ಜೋವಿರಚನೆಯು ಕಾಂತಿಯು ಆವರಿಸಿರ ಗರ್ಭ ಉದೇದ ಭರತ ಕುಲ ಗಗನ ದಿನಕರ ಹಾತಿ ಕುಳಕೆ ಅಮಳ ಹಿಮಕರ ಶಿಶು ತೇಜೋ ವಿರಚನೆಯು ಕಾಂತಿಯು ಉದಿಸಿದ ಅಂತು ಮುಳಗುವ ಸುರದುಂದು ಭಿಗಳು ಪರಸುವ ಜಯ ಜಯ ಧ್ವನಿಗಳು ಬೆರಸು ದೇವೇಂದ್ರಂ ಬರೆ ದೇವ ವಿಮಾನಗಳೆಲ್ಲ ಪರ್ವತಮಂ ಮುಸುರಿಕೊಂಡು ಇತ್ತ ಶತಶೃಂಗ ಪರ್ವತದಲ್ಲಿ ದೇವಿಯು ಮೂರನೇ ಮಗನನ್ನು ಹಡೆಯಬೇಕೆಂಬ ಆಕಾಂಕ್ಷೆ ಹೊಂದಿದವಳಾಗಿದ್ದು ಹುಟ್ಟುವ ಮಗನು ಸಮಸ್ತ ಹಸ್ತಿನಾಪುರದ ರಾಜ್ಯಭಾರವನ್ನು ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು ದೇವತೆಗಳಿಂದ ವರ ಪಡೆದವನಾಗಿರಬೇಕು ಅವರ ವರ ಪ್ರಸಾದದಿಂದ ಪಡೆದ ದಿವ್ಯಾಸ್ತ್ರಗಳ ಪ್ರಯೋಗದಲ್ಲಿ ನಿಪುಣನಾಗಿರಬೇಕು ಅಂತೂ ಸರ್ವಲಕ್ಷಣ ಸಂಪೂರ್ಣನಪ್ಪ ಮಗನನ್ ಅಮೋಘಂ ಪಡೆವೆನ್ ಎಂಬ ಉದ್ಯೋಗವನ್ನು ಎತ್ತಿಕೊಂಡು ಪಾಂಡುರಾಜಂ ತಾನು ಸರ್ವಲಕ್ಷಣ ಸಂಪೂರ್ಣನೂ ಆಗಿರತಕ್ಕಂತಹ ಅನರ್ಘ್ಯ ಪುತ್ರರತ್ನವನ್ನು ಪಡೆಯಬೇಕೆಂದು ಪಾಂಡುರಾಜನು ಕುಂತಿಯು ಬಯಸಿ ಅನೇಕ ವ್ರತಗಳನ್ನು ಮಾಡ್ತಾರೆ ಅಲ್ಲಿರತಕ್ಕಂತಹ ದಿವ್ಯ ಮುನಿಗಳಿಗೆ ವಿಶೇಷ ನಮಸ್ಕಾರಗಳನ್ನು ಮಾಡ್ತಾರೆ ಅರ್ಚನೆಗಳನ್ನು ಮಾಡ್ತಾರೆ ಮತ್ತೊಂದು ಸಲ ಉಪವಾಸ ಮಾಡಿ ಅನೇಕ ಸುಂದರವಾದ ಸುಮಸೌರಭಗಳನ್ನು ಕೊಯ್ದು ಶಿವನನ್ನು ಆರಾಧಿಸುತ್ತಾರೆ ಇನ್ನೊಂದು ಸಲ ಶಾಸ್ತ್ರಜ್ಞರು ಪ್ರಾಜ್ಞರು ಹೇಳಿದ ಪ್ರಕಾರ ವ್ರತ ನಿಯಮಗಳನ್ನು ನಿರಂತರವಾಗಿ ನಡೆಸುತ್ತಾರೆ ಇದೆಲ್ಲವುಗಳಿಂದ ತಮ್ಮ ಶರೀರವನ್ನು ದಂಡಿಸಿ ಕೃಶವಾಗುವ ಹಾಗೆ ಮಾಡಿ ದಿನಂ ಪ್ರತಿ ಇವುಗಳನ್ನು ಮುಂದುವರಿಸುತ್ತಾ ಮಕ್ಕಳ ಆಗಬೇಕೆಂಬ ಬಯಕೆ ಇನ್ನಷ್ಟು ಜಾಸ್ತಿಯಾಯಿತು ಗುಣಾರ್ಣವನ್ನು ಪಡೆಯಬೇಕೆಂಬ ಆಸೆ ಹೆಚ್ಚುತ್ತಾ ಬಂತು ಅಲಸದೆ ಮಾಡಿ ಬೇಸರದೇ ಸಾಲ್ಗುಂ ಇದೆನ್ನದೇ ಮೇಸೊಗಕ್ಕೆ ಪಂಬಲಿಸದೆ ನಿದ್ದೆಗೆಟ್ಟು ನಿಡುಜಾಗರದೊಳು ತೊಡದು ಏಕಪಾದದೊಳು ಬಲಿದು ಉಪವಾಸದೊಳು ನಮೆದು ನೋಂಪಿಗಳು ನಿಯಮ ಕ್ರಮಗಳನ್ನು ಸಲಿಸಿದರ್ ಅಂತು ನೋನದೆ ಗುಣಾರ್ಣವನ್ನು ಪಡೆಯಲ್ಕೆ ತೀರ್ಗುಮೇ ಆಲಸ್ಯವಿಲ್ಲದೆ ವ್ರತ ಮಾಡಿ ಬೇಸರ ಪಟ್ಟಿಕೊಂಡು ಇದು ಸಾಕಪ್ಪ ಎಂದು ಗೊಣಗದೆ ಶರೀರದ ಸುಖಕ್ಕೆ ಹಂಬಲಿಸದೆ ನಿದ್ದೆಗೆಟ್ಟು ದೀರ್ಘವಾದ ಜಾಗರಣೆಗಳನ್ನು ಮಾಡಿಕೊಂಡು ಒಂಟಿ ಕಾಲು ನಿಂತು ಉಪವಾಸದಿಂದ ಕೃಶರಾಗಿ ಅನೇಕ ವ್ರತ ನಿಯಮಗಳನ್ನು ತಪ್ಪದೆ ಪಾಲಿಸಿದ್ದಾರೆ ಹಾಗೆ ವ್ರತ ಮಾಡದೆ ಗುಣಾರ್ಣ್ಣವನಾದ ಅರ್ಜುನನನ್ನು ಪಡೆಯಲು ಸಾಧ್ಯವೇ ಅಂತ ಕವಿ ಹೇಳ್ತಾನೆ ಗುಣಾರ್ಣ್ಣವ ಎನ್ನುವುದು ಹರಿಕೇಸರಿಯ ಬಿರುದು ಹರಿಕೇಸರಿಯನ್ನು ಅರ್ಜುನನನ್ನು ಇಲ್ಲಿ ಅಭೇದವಾಗಿ ವರ್ಣಿಸಿದ್ದಾರೆ ಎನ್ನುವುದನ್ನು ನಾವು ಪ್ರಾರಂಭದಲ್ಲಿಯೇ ಗಮನಿಸಿದ್ದೇವೆ ಅರ್ಜುನನ ಎಲ್ಲ ಪರಾಕ್ರಮವನ್ನು ಅರಿಕೇಸರಿಗೆ ಇಲ್ಲಿ ಆರೋಪಿಸಲಾಗಿದ್ದು ಕಂಡು ಬರ್ತದೆ ಅಂತೂ ಒಂದು ವರ್ಷಂಬರಂ ಭರಂಗೈಯ್ದು ನೊಂತು ಪೂರ್ವಕ್ರಮದೊಳು ಒಂದು ದಿವಸಂ ಉಪವಾಸಮನ್ ಇರ್ದು ಅಗಣ್ಯ ಪುಣ್ಯತೀರ್ಥ ಜಲಂಗಳಮ್ಮ ದಳಿಂಬಮನ್ ಉಟ್ಟು ದರ್ಭಶಯನದು ಇರ್ದು ಒಂದು ವರ್ಷ ಶ್ರದ್ಧೆಯಿಂದ ವ್ರತವನ್ನು ಮಾಡಿ ಪೂರ್ವಕ್ರಮದಲ್ಲಿ ಅಂದರೆ ಹಿಂದಿನ ರೀತಿಯಲ್ಲಿಯೇ ಒಂದು ದಿವಸ ಉಪವಾಸವಿದ್ದು ಲೆಕ್ಕವಿಲ್ಲದಷ್ಟು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿ ಶುಚಿರ್ಭೂತಳಾಗಿ ಬಿಳಿಯ ವಸನವನ್ನುಟ್ಟು ದರ್ಭೆಯ ಆಸನದಲ್ಲಿ ಕುಳಿತು ಮಡಿಯಿಂದ ವ್ರತದ ಪಾಲನೆಯನ್ನು ಮಾಡಿದ್ದಾಳೆ ಪರಿಶುದ್ಧವಾದ ಮನಸ್ಸಿನಿಂದ ಮಂತ್ರಾಕ್ಷರಗಳನ್ನು ಸ್ಫುಟವಾಗಿ ಉಚ್ಚರಿಸಿ ಭಕ್ತಿ ಶ್ರದ್ಧೆಗಳಿಂದ ದೇವೇಂದ್ರನನ್ನು ಆವಾಹನೆ ಮಾಡುತ್ತಾಳೆ ಕುಂತಿಯ ಮನೋಭಿಲಾಷೆಯನ್ನು ಈಡೇರಿಸಲು ಉತ್ಸುಕನಾಗಿ ಅತ್ಯಂತ ವೇಗದಿಂದ ತಕ್ಷಣ ಅಲ್ಲಿ ಪ್ರತ್ಯಕ್ಷನಾದ ದೇವೇಂದ್ರನು ಬೆಸನೇನ್ ಬೆಸನೇನ್ ಹೇಗೆಯುವುದೋ ನಿನಗೆ ಆಂ ಒಸೆದು ಏನಂ ಕೊಡುವುದು ಎಂದಡೆ ಅವಳೆಂದಳು ಮಕ್ಕಳ ಒಸಗೆಯ ನನಗೆ ಇವು ನಿನ್ನ ಯಸಕದ ಮಸಕಮನೆ ಪೋಲ್ವ ಮಗನಂ ಮಘವ ತನ್ನ ಸಾವಿರ ಕಣ್ಣುಗಳನ್ನು ಅರಳಿಸಿ ಉತ್ಸುಕತೆಯಿಂದ ಬಂದು ಅಪ್ಪಣೆ ಏನು ಏನು ಮಾಡಬೇಕು ನಾ ನಿನಗೆ ಪ್ರೀತಿಯಿಂದ ಏನನ್ನು ಕೊಡಲಿ ಎಂಬುದಾಗಿ ಇಂದ್ರನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ಕೊಡುವುದಕ್ಕೆ ಇಷ್ಟಪಟ್ಟಿದ್ದಾನೆ ಆಗ ಕುಂತಿ ಹೇಳ್ತಾಳೆ ಇಂದ್ರದೇವ ನನಗೆ ಮಕ್ಕಳ ನಲಿವನ್ನು ನಿನ್ನ ಪರಾಕ್ರಮಕ್ಕೆ ತಕ್ಕ ಶೌರ್ಯವುಳ್ಳ ಮಗನನ್ನು ಕೊಡಬೇಕು ಅಂತ ವಿನೀತಳಾಗಿ ದೇವೇಂದ್ರನನ್ನು ಪ್ರಾರ್ಥನೆ ಮಾಡ್ತಾಳೆ ಆಕೆಯ ಬಗೆಯು ಒಡಂಬಡುವಂತೆ ಕುಲಗಿರಿಗಳ ಬಿಣ್ಪುಮಂ ಧರಾತಳದ ತಿಣ್ಪುಮನ್ ಆದಿತ್ಯನ ತೇಜದ ಅಗುಂತಿಯುಮಂ ಚಂದ್ರನ ಕಾಂತಿಯುಮಂ ಮದನನ ಸೌಭಾಗ್ಯಮುಮ್ ಕಲ್ಪತರುವಿನ ಉದಾತ್ತ ಶಕ್ತಿಯುಮನ್ ಈಶ್ವರನ ಪ್ರಭುಶಕ್ತಿಯುಮಂ ಜವನ ಬಲ್ಲಾಳ್ತನಮ್ ಸಿಂಹದ ಕಲಿತನಮಂ ಅವರ ದೆಸೆಗಳಿಂತೆಗೆದು ಒಂದು ಮಾಡಿ ಕೊಂತಿಯ ದಿವ್ಯ ಗರ್ಭೋಧರಮೆಂಬ ಶುಕ್ತಿ ಪುಟೋದರದು ತನ್ನ ದಿವ್ಯಾಂಶಮೆಂಬ ಮುಕ್ತಾಫಲೋದ ಬಿಂದುವನ್ ಇಂದ್ರಂ ಸಂಕ್ರಮಿಸಿ ನಿಜ ನಿವಾಸಕ್ಕೆ ಇತ್ತ ಕುಂತಿಯು ಮುಂದಿನ ಬೆಳಗಪ್ಪಜಾವದ ಕುಂತಿ ಆಶೆಪಟ್ಟಂತೆಯೇ ಒಪ್ಪಿಕೊಂಡು ಕುಲಪರ್ವತಗಳ ಭಾರವನ್ನು ಭೂಮಿಯ ತೂಕವನ್ನು ಸೂರ್ಯನ ತೇಜಸ್ಸಿನ ಆಧಿಕ್ಯವನ್ನು ಚಂದ್ರನ ಕಾಂತಿಯನ್ನು ಮನ್ಮಥನ ಸೌಭಾಗ್ಯವನ್ನು ಕಲ್ಪವೃಕ್ಷದ ಔದಾರ್ಯವನ್ನು ಈಶ್ವರನ ಪ್ರಭುಶಕ್ತಿಯನ್ನು ಯಮನ ಶೌರ್ಯವನ್ನು ಸಿಂಹದ ಪರಾಕ್ರಮವನ್ನು ಅವು ಒಂದೊಂದರಿಂದಲೂ ತೆಗೆದು ಒಟ್ಟಿಗೆ ಶೇಖರಿಸಿ ಕುಂತಿಯ ಶ್ರೇಷ್ಠವಾದ ಗರ್ಭವೆಂಬ ಮುತ್ತಿನ ಚಿಪ್ಪಿನ ಒಳಗಡೆ ತನ್ನ ದಿವ್ಯಾಂಶ ಎಂಬ ಮುತ್ತಿನ ಹನಿಯನ್ನು ಬೆರೆಸಿಟ್ಟು ಇಂದ್ರನು ನಿಜ ನಿವಾಸಕ್ಕೆ ಅಷ್ಟರಲ್ಲಿ ಈ ಕುಂತಿ ಮುಂದಿನ ಬೆಳಗಿನ ಜಾವದಲ್ಲಿ ಸುಖ ನಿದ್ರೆಯನ್ನು ಹೊಂದಿ ಅನೇಕ ಸವಿ ಸವಿಗನಸುಗಳನ್ನು ಕಾಣುತ್ತಾಳೆಯೇ ಬಾಲಸೂರ್ಯನು ತನ್ನ ಮಡಿಲಿನಲ್ಲಿ ಸಂತೋಷವಾಗಿ ಹೊರಳಾಡುವುದನ್ನು ದಿಗ್ಗಜಗಳನ್ನು ಕಮಲಪತ್ರದ ಮೇಲಿರುವ ನೀರಿಂದ ಸುಂದರವಾಗಿ ಕಾಣುತ್ತಿರುವ ಸರೋವರದಲ್ಲಿ ಸ್ನಾನ ಮಾಡಿಸುತ್ತಿರುವುದನ್ನು ಕಂಡು ಸಂತುಷ್ಟಳಾದಳು ಆ ವೇಳೆಗೆ ಋಷಿಕುಮಾರರು ಪಠಿಸುವ ವೇದಘೋಷದಿಂದ ಎಚ್ಚತ್ತು ಪಾಂಡುರಾಜನಿಗೂ ಅಲ್ಲಿದ್ದ ಋಷಿ ಸಮೂಹಕ್ಕೂ ತನ್ನ ಕನಸಿನ ವಿಚಾರವನ್ನು ನಿವೇದಿಸಲು ಋಷಿಗಳು ಹೇಳುತ್ತಾರೆ ಈ ಕನಸು ನಿನ್ನ ಮುಂದಿನ ಭವಿತವ್ಯದ ಕನಸು ಸುಂದರವಾದ ಸರ್ವಲಕ್ಷಣ ಸಂಪನ್ನನಾದ ಮಗನನ್ನು ನೀನು ಹೆರುವುದರ ಮುನ್ಸೂಚನೆ ಅಂತ ಹೇಳಿ ಅವಳಿಗೆ ಸಂತೋಷವನ್ನು ಉಂಟು ಮಾಡುತ್ತಾರೆ ದೇವೇಂದ್ರಿಟ್ಟ ಗರ್ಭವು ಅಂಕುರಿಸಿ ಬೆಳೆದ ಗರ್ಭದಲ್ಲಿ ತುಂಬಿದ ಹೆರಿಗೆಯ ಕಾಲವು ಪ್ರಾಪ್ತವಾಗಲು ನವಗ್ರಹಗಳೆಲ್ಲ ತಮ್ಮ ತಮ್ಮ ಉಚ್ಚಸ್ಥಾನದಲ್ಲಿದ್ದು ಲಗ್ನ ಹೋರ ದ್ರೆಕ್ಕಾಣ ನವಾಂಶ ದ್ವಾದಶಾಂಶ ಮತ್ತು ತ್ರಿಶಾಂಶಗಳೆಂಬ ಷಡ್ವರ್ಗಗಳ ಸಿದ್ಧಿಯನ್ನು ಉಂಟು ಮಾಡಿದ ಶುಭಲಗ್ನ ಪ್ರಾಪ್ತವಾದಾಗ ಭರತಕುಲ ಗಗನ ದಿನಕರ್ರಂ ಆರಾತಿ ಶಿಶು ತೇಜೋ ವಿರಚನೆಯುಂ ಕಾಂತಿಯು ಆವರಿಸಿರೆ ಗರ್ಭೋದಯಾದ್ರಿಯಿಂದ ಉದಯಿಸಿದಂ ಭರತವೆಂಬ ಭರತವಂಶವೆಂಬ ಆಕಾಶಕ್ಕೆ ಸೂರ್ಯನು ಶತ್ರುಗಳ ವಂಶವೆಂಬ ತಾವರಿಗೆ ಚಂದ್ರನು ಆದ ಶಿಶು ತೇಜಸ್ಸಿನ ರಚನೆಯು ಪ್ರಕಾಶವೂ ತುಂಬಿರಲು ಗರ್ಭವೆಂಬ ಉದಯಪರ್ವತದಿಂದ ಉದಿಸಿದನು ಗುಣಾರ್ಣ್ಯವನ ಅವತಾರವಾಗಲಾಗಿ ದೇವತೆಗಳು ಕೈಚಪ್ಪಾಳೆ ತಟ್ಟಿದರಂತೆ ದೇವದುಬಿಗಳು ಮೊಳಗಿದುವಂತೆ ಭೋರ್ಗರೆವ ದೇವದೊಂದು ಬಿಗಳೊಡನೆ ಜಯ ಜಯ ಕಾರಗಳು ಮೊಳಗಿದುವಂತೆ ದೇವರ ಪರೆಗಳರವನು ದೇವರ ಸುರಿವಾರಲ ಸರಿಯ ಬೆಳೆಸರಿಗೊಳ್ಳ ವಿಮಾನಾವಳಿಯುಳ್ಳಿದೋ ವರ್ಮೊದಲೇ ಗಗನದ ಘರೆ ಮಧ್ಯ ಅಂತೂ ಹಿರಣ್ಯ ಗರ್ಭ ಬ್ರಹ್ಮ ಮೊದಲಾಗಿ ದಿವ್ಯ ಮುನಿಪು ಮೂವತ್ತಮೇವರು ಇಂದ್ರೆಸು ದೇವರುಂ ನೆರೆದು ಪಾಂಡು ರಾಜೂ ಸಿಂಗ ಜನ್ಮೋತ್ಸವ ಮಾಡಿ ನೋಡುವ ಆ ಬ್ರಹ್ಮ ಮುಂಡುವನ್ ಅಮರೇಂದ್ರ ಇಂದ್ರನ್ ಅಚ್ಚರಸೆಯರ್ ಎಳ್ದಾಡುವರೆ ಎಂದೊಡೇ ಪೊಗಳ್ನವನ ಜನ್ಮ ಜನ್ಮದಿನದ ಬೆಡಂಗ ಅಂದು ಪ್ರಿರಿದ ಒಸಗಿ ಮಾಡಿ ೇವಸೆಯು ಬ್ರಹ್ಮಸಭೆಯುಡ ನಿರ್ದು ನಾಮಕರಣೋತ್ಸವ ನಿಮಿತ್ತೊಳೀತಂ ಸಕಲ ಭುವನ ಸಂಸ್ಥೂ ಚಾಳುಕ್ಯ ವಂಶೋದ್ಭವಂ ಶ್ರೀಮದರಿ ಕೇಸರಿ ವಿಕ್ರಮಾರ್ಜುನ ಉದಾತ್ತ ಅಮ್ಮನ ಗಂಧವಾರಣಂ ಪಡೆ ಗಂಡಂ ಪ್ರಿಯಂ ಗುಣ ನಿಧಿ ಸಾಮಂತ ಚೂಡಾಮಣಿ ಎಂದು ಇಂತಿವು ಮೊದಲಾಗೆ ಫಲವು ಅಷ್ಟೋತ್ತರ ಶತ ವಿಶೇಷ ಆಶೀರ್ವಚನಗಳಿಂಪರಸಿ ಸಪ್ತ ಸಮುದ್ರ ಮುದ್ರಿತ ಧರಾತಳಮಂಬೆಸೈ ಸೋ ಮೀರಿದ ಉದೃಪ್ತ ವಿರೋಧಿ ಸಾಧನಮನ್ ಮನ್ ಆಹವದು ದೊಟ್ಟೂ ವಿಶ್ವ ವಲ್ಲಭನಾಗುವ ನಿರಂತರ ಸುಖ ವ್ಯಾಪ್ತಿಗೆ ನೀರೇ ಮೊತ್ತ ಮೊದಲ ಅರಿಕೆ ಸರಿ ಲೋಕ ವಿವಿಧ ವಿಭುಧ ಜನ ವಿರುತ ಜಿನ ಪದಾಂಭೋಜರ ಪ್ರಸಾದೋತ್ಪನ್ನ ಪ್ರಸನ್ನ ಗಂಭೀರ ವಚನ ರಜನ ಚತುರ ಕವಿತಾ ಗುಣಾಣವ ವಿರಚಿತಮಪ್ಪ ವಿಕ್ರಮಾರ್ಜುನ ವಿಜಯ ದುಳ್ ಪ್ರಥಮಾಶ್ವಾಸ ಗುಣರ್ಣವನ ಉದಯದ ಕವಿತಾ ಗುಣ ಪಂಪನು ವರ್ಣಿಸಿದ್ದೇ ವರ್ಣಿಸಿ ಮುಗಿಯುವುದೇ ಇಲ್ಲ ಅಂತು ಮೊಳಗುವ ದುಂದು ಭಿಗಳು ಪರಸುವ ಜಯ ಜಯ ಧ್ವನಿಗಳೂ ಬೆರಸು ದೇವೇಂದ್ರಂ ಬರೆ ದೇವ ವಿಮಾನಗಳೆಲ್ಲಂ ಶತಶೃಂಗ ಪರ್ವತಮಂ ಮುಸುರಿಕೊಂಡು ತನ್ನ ಒಂದು ಅಂಶದ ಪುತ್ರನ ಜನನದ ಸಂಭ್ರಮವನ್ನು ಸಂತುಷ್ಟನಾಗಿ ನೋಡಬೇಕು ಎನ್ನುವಂತಹ ಸದಾಶಯದಿಂದ ಉತ್ಸುಕನಾಗಿ ದೇವೇಂದ್ರನು ಪ್ರತ್ಯಕ್ಷನಾಗಬೇಕಾದರೆ ದೇವದುಂದುಬಿಗಳು ಮೊಳಗುತ್ತವೆ ಎಲ್ಲೆಡೆಯೂ ಹರಕೆಯ ಜಯ ಜಯ ಶಬ್ದಗಳು ಕೇಳುತ್ತವೆ ಇವುಗಳೆಲ್ಲದರ ಜೊತೆಗೆ ದೇವೇಂದ್ರನು ಬರಲಾಗಿ ಇತರ ದೇವತೆಗಳ ವಿಮಾನಗಳೆಲ್ಲವೂ ಶತಶೃಂಗ ಪರ್ವತವನ್ನು ಮುತ್ತಿಕೊಳ್ಳುತ್ತವೆ ಅಲ್ಲಿ ನೆರೆಯುತ್ತವೆ ದೇವರ ಪರೆಗಳ ರವದೊಳ್ ದೇವರ ಸುರಿವ ಅರಲ ಸರಿಯ ಬೆಳ್ಸರಿಯುಳ್ಳು ತದ್ದೇವ ವಿಮಾನಾವಳಿಯುಳ್ಳು ತೀವಿದುದು ಒರ್ಮೊದಲೇ ಗಗನ ದಿಂ ಧರೆ ಮಧ್ಯಮ್ ದೇವತೆಗಳ ವಾದ್ಯ ಧ್ವನಿಯಿಂದಲೂ ಅವರು ಸುರಿಸುತ್ತಿರುವ ಪುಷ್ಪವೃಷ್ಟಿಯ ಪ್ರವಾಹದಿಂದಲೂ ಆ ದೇವತೆಗಳ ವಿಮಾನ ಪಂಕ್ತಿಗಳಿಂದಲೂ ಭೂಮಿಯಾಕಾಶಗಳ ಮಧ್ಯಭಾಗವು ತುಂಬಿ ದೇವತೆಗಳ ವಾದ್ಯದ ಧ್ವನಿ ಮಾಡಿದರು ಅವರು ಪುಷ್ಪವೃಷ್ಟಿಗಳನ್ನು ಸುರಿಸಿದರು ಹಾಗೆ ಭೂಮ್ಯಾಕಾಶಗಳ ಮಧ್ಯದಲ್ಲಿ ಆ ದೇವತೆಗಳೆಲ್ಲ ತಮ್ಮ ವಿಮಾನ ಪಂಕ್ತಿಗಳನ್ನು ಏರಿ ಈ ಸಂದರ್ಭದ ಸ್ವಾರಸ್ಯವನ್ನು ಸವಿಯುವುದಕ್ಕೆ ಉತ್ಸುಕರಾಗಿ ಅರ್ಜುನನ ಜನನದ ಸಂದರ್ಭವನ್ನು ಕಣ್ಣಾರೆ ನೋಡುವುದಕ್ಕಾಗಿ ಕಾಯುತ್ತಿದ್ದರು ಅಂತೂ ಹಿರಣ್ಯ ಗರ್ಭ ಮೊದಲಾಗೆ ವ್ಯಾಸ ಕಶ್ಯಪ ವಸಿಷ್ಠ ವಾಲ್ಮೀಕಿ ವಿಶ್ವಾಮಿತ್ರ ಜಮದಗ್ನಿ ಭಾರದ್ವಾಜ ಅಗಸ್ತ್ಯ ಪುಲಸ್ತ್ಯ ನಾರದ ಪ್ರಮುಖರಪ್ಪ ದಿವ್ಯ ಮುನಿಪತಿಗಳು ಏಕಾದಶರುದ್ರರು ದ್ವಾದಶ ಆದಿತ್ಯರು ಅಷ್ಟವಸುಗಳು ಅಶ್ವಿನೀದೇವರು ಮೊದಲಾಗೆ ಮೂವತ್ತಮೂದೇವರು ಇಂದ್ರಂ ಬೆರಸೋ ವೈಮಾನಿಕ ದೇವರು ನೆರೆದು ಪಾಂಡುರಾಜನುಮಂ ಕುಂತಿಯುಮಂ ಪರಸಿ ಕೂಸಿಂಗೆ ಜನ್ಮೋತ್ಸವಮಂ ಮಾಡಿ ಹೀಗೆ ಹಿರಣ್ಯಗರ್ಭ ಬ್ರಹ್ಮನೇ ಮೊದಲಾಗಿ ವ್ಯಾಸ ಕಶ್ಯಪ ವಸಿಷ್ಠ ವಾಲ್ಮೀಕಿ ವಿಶ್ವಾಮಿತ್ರ ಜಮದಗ್ನಿ ಭಾರದ್ವಾಜ ಅಗಸ್ತ್ಯ ಪುಲಸ್ತ್ಯನಾರದಾದಿ ಪ್ರಮುಖ ದಿವ್ಯ ಋಷಿಶ್ರೇಷ್ಠರು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಷ್ಟವಸುಗಳು ಅಶ್ವಿನಿ ದೇವತೆಗಳು ಮೊದಲಾದ ಮೂವತ್ತ ಕೋಟಿ ದೇವರ್ಕಳು ಇಂದ್ರನ ಜೊತೆಗೂಡಿ ವೈಮಾನಿಕ ದೇವತೆಗಳು ಒಟ್ಟಾಗಿ ಪಾಂಡುರಾಜನನ್ನು ಕುಂತಿಯನ್ನು ಹರಸುವುದಕ್ಕೆ ಬಂದಿದ್ದಾರಂತೆ ಮಗುವಿನ ಜನ್ಮ ದಿನೋತ್ಸವವನ್ನು ಮಾಡಿದ್ದಾರಂತೆ ಸಂಭ್ರಮವೋ ಸಂಭ್ರಮ ಯಾಕೆಂದರೆ ಅದು ಗುಣಾರ್ಣವನ ಜನ್ಮದಿನೋತ್ಸವ ಅದನ್ನು ಕಣ್ಣಾರೆ ನೋಡಿ ಕಣ್ತುಂಬಿ ಮನದುಂಬಿ ಮೈದುಂಬಿ ಗಮನಿಸುವಂತಹ ಒಂದು ವಿಶಿಷ್ಟ ಸಂದರ್ಭ ಇಲ್ಲಿ ಪಂಪನಿಂದ ಸೃಷ್ಟಿಯಾಗಿದೆ ನೋಡುವನ ಬ್ರಹ್ಮಂ ಮುಂಡಾಡುವನ ಅಮರೇಂದ್ರನ್ ಇಂದ್ರನ ಅಚ್ಚರಸಿಯರು ಎಳೆದು ಆಡುವರು ಎಂದೊಡೆ ಹೊಗಳಲ್ವೇಡ ಗುಣಾರ್ಣ್ಣವನ ಜನ್ಮದಿನದ ಬಿಡಂಗಂ ಹೀಗೆ ಸಕಲ ಲಕ್ಷಣ ಸಂಯುಕ್ತನಾದಂತಹ ಅಂದದ ಚಂದದ ಮಗುವನ್ನು ಗುಣಾರ್ಣ್ಣವನನ್ನು ನೋಡಿದಷ್ಟೂ ತಣಿಯುವುದಿಲ್ಲವಂತೆ ಬ್ರಹ್ಮದೇವನ ಮನಸ್ಸು ದೇವೇಂದ್ರನಿಗೆ ಮುದ್ದಾಡಿದಷ್ಟೂ ಸಾಲುವುದಿಲ್ಲವಂತೆ ಅಪ್ಸರ ಸ್ತ್ರೀಯರಂತೂ ಆ ಮಗುವನ್ನು ಕಂಡು ಸಂಭ್ರಮದಿಂದ ಕುಣಿದು ಕುಪ್ಪಳಿಸುತ್ತಾರೆ ಅಂತಂದ ಮೇಲೆ ಗುಣಾರಣ್ಣವನ ಜನ್ಮದಿನೋತ್ಸವದ ಸೊಗಸನ್ನು ಪ್ರತ್ಯೇಕ ಹೇಳಬೇಕೇ ಹ್ಞೂ ಅಂತೂ ಪಿರಿದೊಸಗೆಯಂ ಮಾಡಿ ದೇವಸಭೆಯು ಬ್ರಹ್ಮಸಭೆಯು ಒಡನೆದ್ದು ನಾಮಕರಣೋತ್ಸವ ನಿಮಿತ್ತಂಗಳಪ್ಪ ನಾಮಗಳು ಈತ ಸಕಲ ಭುವನ ಸಂಸ್ತೂಯಮಾನಂ ಚಾಳುಕ್ಯವಂಶೋದ್ಭವ ಶ್ರೀಮದರಿಕೇಸರಿಕ್ರಮಾರ್ಜುನನ್ ಉದತ್ತಾಯಣನ್ ಪ್ರಚಂಡರ್ತಾಂಡ ಉದಾರಮಹೇಶ್ವರ ಕದನತ್ರಣೇತ್ರ ಮನುಜಮಾತ ಪ್ರತಿಯನ್ ಶೌಚ ಆಂಜನೇಯನ್ ಅಕಳಂಕರಾಂ ಸಾಹಸಭೀಮಂ ಪ್ರತ್ಯಕ್ಷಜೀಮೂತವಾಹನ ಜಗದೆಕಮ ಪರಸೈನ್ಯೈರವಂ ಅತಿರತಮತಂ ವೈರಿಗಜಾಘಟನೆ ವಿವಿಷ್ಟ್ರಾವಣನ್ ಹಾರಾತಿಕಳಾನಳಂ ರಿಪುಕುರಂಗಕಂಠೀರವಂ ವಿಕ್ರಾಂತತುಂಗಂ ಪರಾಕ್ರಮಧವಳಂ ಸಮರೈಕಮೇರು ಶರಾಗತಜಲ ನಿಧಿ ವಿನಯಭೂಷಣ ನೂರೆಂಟು ಹೆಸರುಗಳನ್ನಿಟ್ಟು ವಿಶೇಷ ಆಶೀರ್ವಾದಗಳಿಂದ ಗುಣಾರ್ಣವನ್ನು ಹರಸುತ್ತಾರೆ ಹರಿಕೇಸರಿನಿ ಲೋಕಮುಳ್ಳಿನಂ ಸಪುತ್ರ ಸಪ್ತ ಸಮುದ್ರ ಮುದ್ರಿತ ಧರಾತಳಮಂ ಬೆಸಕೈಸು ಮೀರಿದ ಉದೃಪ್ತ ವಿರೋಧಿ ಸಾಧನಮನ್ ಆಹವದೊಳು ತರಿದೊಟ್ಟು ವಿಶ್ವ ದಿಗ್ವ್ಯಾಪ್ತ ಯಶೋವಿಳಾಸನಿಗೆ ವಲ್ಲಭನಾಗು ನಿರಂತರಂ ಸುಖವ್ಯಾಪ್ತಿಗೆ ನೀನೇ ಮೊತ್ತ ಮೊದಲಾಗು ಅರಿಕೇಸರಿ. ಎಲೈ ಹರಿಕೇಸುರಿಯೇ ಈ ಲೋಕವಿರುವವರೆಗೆ ಸಪ್ತ ಸಮುದ್ರ ಮುದ್ರಿತ ಧರಾ ವಲಯವನ್ನು ನಿನ್ನ ಆಜ್ಞಾಧೀನವನ್ನಾಗಿ ಮಾಡು ನಿನ್ನನ್ನು ಮೀರಿ ಗರ್ವಿಷ್ಠರಾದ ಶತ್ರು ರಾಜ ಸೈನ್ಯವನ್ನು ಯುದ್ಧದಲ್ಲಿ ಕತ್ತರಿಸಿ ಹಾಕು ಸಮಸ್ತ ದಿಕ್ಕುಗಳಲ್ಲಿಯೂ ವ್ಯಾಪಿಸಿಕೊಂಡಿರುವ ಯಶೋಲಕ್ಷ್ಮಿಗೆ ಪತಿಯಾಗಿ ನಿರಂತರ ಸುಖಭೋಗಗಳಿಗೆ ನೀನೇ ಮೊತ್ತ ಮೊದಲಿಗನಾಗು ಎಂಬುದಾಗಿ ಮನದುಂಬಿ ಹರಸಿದರು ಇಲ್ಲಿಗೆ ಪಂಪಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಕಾವ್ಯದ ಮೊದಲನೆಯ ಆಶ್ವಾಸ ಮುಕ್ತಾಯವಾಗ್ತದೆ ವ್ಯಾಸಭಾರತದ ಕಥೆಯನ್ನೇ ಕಥಾಭಿತ್ತಿಯನ್ನಾಗಿ ಮಾಡಿಕೊಂಡು ರಚನೆ ಮಾಡಿರುವ ಈ ಪಂಪ ಭಾರತದಲ್ಲಿ ಅರ್ಜುನನೊಂದಿಗೆ ಅರಿಕೇಸರಿಯನ್ನು ಹೋಲಿಸಿ ಕಥಾ ನಿರೂಪಣೆಯನ್ನು ಮಾಡಿರುವುದು ಮುಖ್ಯವಾದ ಮಾರ್ಪಾಡು ಇದರಿಂದ ಇತಿಹಾಸದ ವ್ಯಕ್ತಿಯಾದ ಅರಿಕೇಸರಿಗೆ ಕಾವ್ಯದಲ್ಲಿ ಪ್ರಾಶಸ್ತ್ಯ ಬಂದಿದೆ ಕಥಾವಸ್ತು ಒಬ್ಬ ನಾಯಕನನ್ನು ಪಡೆದುಕೊಂಡು ಕಾವ್ಯದಲ್ಲಿ ಅವನ ಚರಿತ್ರೆ ಪ್ರಮುಖವಾಗಿ ನಿರೂಪಿಸಲು ಸಾಧ್ಯವಾಯಿತು ಈ ಮಾರ್ಪಾಡಿನಿಂದ ಕೆಲವು ಕಡೆಗಳಲ್ಲಿ ಕೆಲವು ವಿಸಂಗತಿಗಳೂ ಬಂದಿವೆ ಆದರೆ ಅವು ತುಂಬ ಗೌಣ ಎಂಬುದಾಗಿ ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ಆದಿಕವಿ ಪಂಪನ ಚಂಪೂ ಕಾವ್ಯವಾದ ವಿಕ್ರಮಾರ್ಜುನ ವಿಜಯವನ್ನು ಸಹೃದಯ ಸಜ್ಜನರಿಗೆ ಗಮಕ ವೇದಿಕೆಯಿಂದ ಪರಿಚಯಿಸುವಂಥ ಕೆಲಸ ಮಾಡುವುದು ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರ ಸದುದ್ದೇಶವಾಗಿತ್ತು ಆ ಮಹತ್ ವಾಚನವನ್ನು ತಾವೇ ಪ್ರಾರಂಭ ಮಾಡಿ ಇತರರಿಗೂ ವಾಚನದ ಅವಕಾಶವನ್ನು ಕಲ್ಪಿಸಿಕೊಟ್ಟು ವ್ಯಾಖ್ಯಾನ ಮಾಡೋದಕ್ಕೆ ನನಗೆ ಅವಕಾಶವನ್ನು ನೀಡಿದ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರಿಗೆ ನಾನು ಸದಾ ಆಭಾರಿ ಇಲ್ಲಿ ವಿಮರ್ಶೆಯ ಗೋಜಿಗೆ ಹೋಗದೆ ಬರೀ ಪರಿಚಯಾತ್ಮಕ ವ್ಯಾಖ್ಯಾನವನ್ನು ಮಾತ್ರ ಮಾಡಲಾಗಿದೆ ಎಂಬುದನ್ನು ತಮ್ಮಲ್ಲಿ ಅರಿಕೆ ಮಾಡ್ತಾ ಇದ್ದೇನೆ ಆದ್ದರಿಂದ ವಿಮರ್ಶೆಯನ್ನು ನಿರೀಕ್ಷೆ ಮಾಡಿದ್ದರೆ ಅವರಿಗೆ ನಿರಾಶೆಯಾಗ್ತದೆ ಅದಕ್ಕಾಗಿ ಕ್ಷಾಮೆ ಇರಲಿ ಕಳೆದ ಹನ್ನೆರಡು ದಿನಗಳಿಂದ ಸಾಹಿತ್ಯದ ಈ ಪುಟ್ಟ ಕೈಂಕರ್ಯವನ್ನು ನನಗೆ ನೀಡಿದ ಗಂಗಮ್ಮ ಕೇಶವಮೂರ್ತಿ ಬಳಗಕ್ಕೆ ನಾನು ಆಭಾರಿ ದಿನನಿತ್ಯ ಆಲಿಸಿ ಪ್ರೋತ್ಸಾಹಿಸಿ ಹರಸಿದ ಎಲ್ಲ ಗಮಕಾಭಿಮಾನಿಗಳಿಗೂ ಸಹೃದಯ ಸಜ್ಜನ ಬಂಧುಗಳಿಗೂ ಅನಂತ ಅನಂತ ವಂದನೆಗಳು ನಾಳೆಯಿಂದ ಎರಡನೇ ಆಶ್ವಾಸದ ವಾಚನ ವ್ಯಾಖ್ಯಾನ ಮುಂದುವರಿಯಲಿಕ್ಕಿದೆ ಅದನ್ನು ಆಲಿಸಲು ಉತ್ಸುಕರಾಗಿ ಕಾಯಿರಿ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಓಂ ಸ್ವಸ್ತಿ